ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಆನಂದರಾಯರಿಂದ ದಿವಾನ್ ಪದವಿಯನ್ನು ವಹಿಸಿಕೊಂಡರು ಅದು ಸಾವಿರದ ಒಂಬೈನೂರ ನವೆಂಬರ್ ತಿಂಗಳಲ್ಲಿ ಆದರೆ ವಿಶ್ವೇಶ್ವರಯ್ಯನವರು ಮೈಸೂರಿಗೆ ಬಂದದ್ದು ಸಾವಿರದ ಒಂಬೈನೂರ ಇಂಜಿನಿಯರ್ ಆಗಿ ಅದಕ್ಕೆ ಹಿಂದೆ ಮೈಸೂರಿನಲ್ಲಿ ಚೀಫ್ ಇಂಜಿನಿಯರ್ ಹುದ್ದೆಯಲ್ಲಿದ್ದಾತ ಡಾಸ್ ಎಂಬ ಯುರೋಪಿಯನ್ ದೊಡ್ಡ ಆತ ಸಮರ್ಥನೆಂದು ಸತ್ಯವಂತನೆಂದು ಸಾಯಿಸಿ ಎಂದು ಹೆಸರಾಗಿದ್ದವನು ಆತ ಒಂದು ನದಿ ಪ್ರವಾಹದಲ್ಲೋ ಮತ್ತೆಲ್ಲೋ ಅಪ ಮೃತ್ಯುವಿಗೆ ತುತ್ತಾದನೆಂದು ನನ್ನ ಆಗ ಬಹುಮಂದಿ ಸುಭಾವಿತ ಜನರು ದುಃಖಪಟ್ಟದ್ದು ನನಗೆ ಚೆನ್ನಾಗಿ ನೆನಪಿನಲ್ಲಿದೆ ದಾಸ್ ಸಾಹೇಬನ ವಿಷಯದಲ್ಲಿ ವಿಶ್ವೇಶ್ವರಯ್ಯನವರು ತುಂಬಾ ಗೌರವನ್ನಿಟ್ಟಿದ್ದರು ಆತನ ಮರಣದಿಂದ ಬಿಡುವಾದ ಜಾಗಕ್ಕೆ ಬಂದವರು ವಿಶ್ವೇಶ್ವರಯ್ಯನವರು ವಿಶ್ವೇಶ್ವರಯ್ಯನವರು ದಿವಾನ್ ಪದವಿಗೆ ಬಂದದ್ದು ಸಾಮಾನ್ಯ ಜನಕ್ಕೆ ಸೋಜಿಗದ ಸಂಗತಿಯಾಯಿತು ಅವರು ಅದಕ್ಕೆ ಹಿಂದೆ ಮೈಸೂರಿನ ಆಡಳಿತ ವರ್ಗದಲ್ಲಿದ್ದವರಲ್ಲ ಅವರವರೆಗೂ ದಿವಾನ್ ಅಧಿಕಾರಕ್ಕೆ ಬಂದವರು ಈ ರಾಜ್ಯದ ಆಡಳಿತದಲ್ಲಿ ಸಿವಿಲ್ ಸರ್ವಿಸ್ ಸೋಪಾನವನ್ನು ಮೆಟ್ಟಲು ಮೆಟ್ಟಲಾಗಿ ಹತ್ತಿ ಮೇಲಕ್ಕೆ ಬಂದವರು ಸಾಮಾನ್ಯ ಆಡಳಿತ ಅನುಭವವಿಲ್ಲದ ಒಂದಾನೊಂದು ಪರಿ ಕರ್ಮ ಶಾಖೆಯಲ್ಲಿ ಇದ್ದ ವಿಶ್ವೇಶ್ವರಯ್ಯನವರು ಆಡಳಿತದ ಮುಖ್ಯಸ್ಥರಾದದ್ದು ಚೋದ್ಯಕ್ಕೆ ಕಾರಣ ವಿಶ್ವೇಶ್ವರಯ್ಯನವರು ಕೆರೆ ಕಾಲುವೆ ಸೇತುವೆ ಮೊದಲಾದ ಶಿಲ್ಪಕಾರ್ಯಗಳಲ್ಲಿ ನಿಪುಣರಾಗಿರಬಹುದು ಸಾಮಾನ್ಯ ಆಡಳಿತದ ಅನುಭವ ಅವರಿಗೆ ಉಂಟೆ ರಾಜ್ಯಪಾಲನಿಗೆ ಸಂಬಂಧಪಟ್ಟ ನ್ಯಾಯಶಾಸ್ತ್ರ ಕೋಶಶಾಸ್ತ್ರ ಮೊದಲಾದ ನಾನಾ ಶಾಸ್ತ್ರಗಳ ಪರಿಚಯ ಅವರಿಗುಂಟೆ ಇದು ಬಹುಜನ ಕೇಳುತ್ತಿದ್ದ ಪ್ರಶ್ನೆ ನೇಮಕ ಸಮುಚಿತವೇ ಆಡಳಿತದಲ್ಲಿ ದಕ್ಷರೆಂದು ಹೆಸರುವಾಸಿಯಾದ ಜನ ಮೈಸೂರಿನಲ್ಲಿ ಆಗ ಅಪರೂಪವಾಗಿರಲಿಲ್ಲ ಎಷ್ಟೋ ಮಂದಿ ದಿವಾನ್ ಪದವಿಗೆ ತಕ್ಕ ಯೋಗ್ಯತೆಯನ್ನು ಸಂಪಾದಿಸಿಕೊಂಡವರು ಇದ್ದರು ಮುಖ್ಯವಾಗಿ ಎಚ್ವಿ ನಂಜುಂಡಯ್ಯನವರು ಆ ಪದವಿಗೆ ಅರ್ಹರೆಂದು ಹಕ್ಕುದಾರರೆಂದು ಬಹುಜನ ತಿಳಿದುಕೊಂಡಿದ್ದರು ನಂಜುಂಡಯ್ಯನವರು ಎಂಎ ಎಂ ಎಲ್ ಪಾಸ್ ಮಾಡಿ ಅನೇಕ ಶಾಸ್ತ್ರಗಳಲ್ಲಿ ಪ್ರೌಢ ಪಂಡಿತರೆಂದು ಗಣ್ಯರಾಗಿದ್ದರು ಮತ್ತು ಅವರು ಸರಕಾರದ ಸಬ್ ರಿಜಿಸ್ಟ್ರಾರ್ ಇಲಾಖೆಯ ಕೆಳದರ್ಜೆಯಿಂದ ಸರಕಾರದ ಸೆಕ್ರೆಟರಿಯ ಮೇಲ್ಜಾರ್ಜೆಯವರೆಗೂ ಕೆಲಸ ಮಾಡಿ ಸಾಮಾನ್ಯ ಆಡಳಿತದ ಅನುಭವವನ್ನು ಎಲ್ಲ ಮಟ್ಟಗಳಲ್ಲಿಯೂ ಸಂಪಾದಿಸಿಕೊಂಡಿದ್ದರು ಸರ್ ಪಿ ಎನ್ ಕೃಷ್ಣಮೂರ್ತಿಗಳ ಕಾಲದಲ್ಲಿ ನಂಜುಂಡಯ್ಯನವರು ಚೀಫ್ ಸೆಕ್ರೆಟರಿಯಾಗಿದ್ದು ಸರಕಾರದ ಅಂತರಂಗವನ್ನು ಕಂಡುಕೊಂಡಿದ್ದರು ಇಂತ ಸಮರ್ಥರು ದಿವಾನ್ ಪದವಿಗೆ ಸಿದ್ಧರಾಗಿದ್ದಾಗ ಅವರನ್ನು ಬಿಟ್ಟು ಇಂಜಿನಿಯರ್ ವಿಶ್ವೇಶ್ವರಯ್ಯನವರನ್ನು ಆ ಪದವಿಗೆ ತಂದದ್ದು ಹೇಗೆ ಮಹಾರಾಜರ ಮನೋಗತ ಅದಕ್ಕೆ ಮುಖ್ಯ ಕಾರಣರು ಶ್ರೀಮನ್ ಮಹಾರಾಜರು ಎಂಬುದಲ್ಲಿ ಏನೂ ಸಂದೇಹವಿಲ್ಲ ಅದರಲ್ಲಿ ಬೇರೆ ಯಾರ ಕೈವಾಡವೂ ಸೇರಿರಲಿಲ್ಲ ಮಹಾರಾಜರಿಗೆ ವಿಶ್ವೇಶ್ವರಯ್ಯನವರ ವಿಷಯ ಎಷ್ಟೋ ವರ್ಷಗಳಿಂದ ತಿಳಿದಿತ್ತು ವಿಶ್ವೇಶ್ವರಯ್ಯನವರು ಪ್ರಕಟಪಡಿಸಿದ್ದ ತಾತ್ಕಾಲಿಕ ಲೇಖನಗಳಿಂದ ಅವರಿಗೆ ದೇಶದ ಪುರಾಭಿವೃದ್ಧಿಯ ಬಗೆಗೆ ಎಂಥ ಯೋಚನೆಗಳು ಅಭಿಪ್ರಾಯಗಳು ಇದ್ದವೆಂಬುದನ್ನು ಅವರು ಎಂತ ಉತ್ಸಾಹಿಗಳೆಂಬುದನ್ನು ಕಾರ್ಯಾಧ್ಯಕ್ಷರೆಂಬುದನ್ನು ಮಹಾರಾಜರು ಮನಸ್ಸಿಗೆ ತಂದುಕೊಂಡಿದ್ದರು ಮತ್ತು ಮೈಸೂರು ರಾಜ್ಯಕ್ಕೆ ಅಂದಿನ ಸಂದರ್ಭದಲ್ಲಿ ಎಂಥ ಮುಖ್ಯಮಂತ್ರಿಯ ಅವಶ್ಯಕತೆ ಇತ್ತೆಂಬುದನ್ನು ಕುರಿತು ಮಹಾರಾಜರು ಆಲೋಚಿಸಿದ್ದರು ರಾಜ್ಯದ ಆಡಳಿತವು ಗತಾನುಗತಿಕವಾಗಿ ನಡೆಯುತ್ತಿದೆ ಅದರಲ್ಲಿ ಕೊಂಚ ಹೊಸತನ ಅವಶ್ಯವಾಗಿದೆ ಸರಕಾರದ ಕಾರ್ಯನೀತಿ ಸಹ ಮಾಮೂಲಿನ ಜಾಡಿಗೆ ಬಿದ್ದಿದೆ ಅದರಲ್ಲಿ ಒಂದು ಹೊಸ ಲವಲವಿಕೆ ಅವಶ್ಯವಾಗಿದೆ ಇಂಡಿಯಾ ದೇಶ ಒಂದು ನವೀನತೆಯನ್ನು ತಾಳುತ್ತಿದೆ ದೇಶದಲ್ಲಿ ಯಂತ್ರಕರ್ಮ ವಾಣಿಜ್ಯಗಳು ಬೆಳೆಯುವ ಕಾಲ ಇದು ಇಂಥ ಹೊಸ ಕಾಲಕ್ಕೆ ಮೈಸೂರು ಹೊಂದಿಕೊಳ್ಳಬೇಕು ಆದದರಿಂದ ಹೊಸ ದೃಷ್ಟಿಯುಳ್ಳ ಮಂತ್ರಿ ರಾಜ್ಯಕ್ಕೆ ಅವಶ್ಯವಾಗಿದೆ ವಿಶ್ವೇಶ್ವರಯ್ಯನವರು ಆ ನೂತನ ಮಾರ್ಗಕ್ಕೆ ಅನುಕೂಲರಾದ ಕಾರ್ಯಕರ್ತರು ಎಂದು ಮಹಾರಾಜರ ಮನಸ್ಸಿಗೆ ಸೋ ಅದಕ್ಕೆ ಹಿಂದೆಯೇ ಮಹಾರಾಜರು ಎರಡು ಮೂರು ಸಾರಿ ವಿಶ್ವೇಶ್ವರಯ್ಯನವರನ್ನು ಮೈಸೂರಿನಲ್ಲಿ ಉದ್ಯೋಗ ಮಾಡಲು ಆಹ್ವಾನಿಸಿದ್ದರು ಆಗ ಆದರೆ ಆಗ ಮೈಸೂರಿನಲ್ಲಿ ವಿಶ್ವೇಶ್ವರಯ್ಯನವರು ಅಪೇಕ್ಷಿಸಬಹುದಾಗಿದ್ದದ್ದು ಏನೂ ಇರಲಿಲ್ಲ ಸಂಬಳ ಅಧಿಕಾರದ ಮನ್ನಣೆ ಅಧಿಕಾರ ವ್ಯಾಪ್ತಿ ಇವು ಯಾವುವು ಅವರಿಗೆ ಆಗ ಬೊಂಬಾಯಿ ಸರ್ವಿಸಿನಲ್ಲಿ ಕಡಿಮೆಯಾಗಿರಲಿಲ್ಲ ಅವರು ಮೈಸೂರಿನಲ್ಲಿ ಅಪೇಕ್ಷಿಸುತ್ತಿದ್ದದ್ದು ಹುದ್ದೆಯನ್ನಲ್ಲ ಸಂಬಳ ಸಾರಿಗೆಗಳನ್ನಲ್ಲ ಅಧಿಕಾರ ವಿಸ್ತಾರವನ್ನಲ್ಲ ಅವರಿಗೆ ಬೇಕಾಗಿದ್ದದ್ದು ಕಾರ್ಯಾವಕಾಶ ದೇಶಾಭ್ಯುದಯಕ್ಕಾಗಿ ಯಾವ ಯಾವ ಏರ್ಪಾಟು ಅವಶ್ಯವೆಂದು ಅವರು ತಮ್ಮ ಮನಸ್ಸಿನಲ್ಲಿ ಕಂಡುಕೊಂಡಿದ್ದರೂ ಆ ಯೋಚನೆಗಳನ್ನು ಕಾರ್ಯರೂಪಕ್ಕೆ ತಿರುಗಿಸಲು ಅವಕಾಶ ಬೇಕೆಂಬುದಷ್ಟೇ ವಿಶ್ವೇಶ್ವರಯ್ಯನವರ ಮನೋಗತ ಹೀಗೆ ಮೈಸೂರಿನ ಆಹ್ವಾನ ಸಾವಿರದ ಒಂಬೈನೂರ ಒಂಬತ್ತು ಹತ್ತರಲ್ಲಿ ವಿಶ್ವೇಶ್ವರಯ್ಯನವರಿಗೆ ಅಂಗೀಕಾರಾರ್ಹವಾಯಿತು ಆ ವೇಳೆಗೆ ಬೊಂಬಾಯಿಯಲ್ಲಿ ಅವರ ಸರ್ವೀಸು ಎಷ್ಟು ಉನ್ನತವಾದ ಹಂತಕ್ಕೆ ಅಷ್ಟರವರೆಗೆ ಮುಟ್ಟಿತ್ತು ನಂಜುಂಡಯ್ಯನವರ ನಿರ್ಮತ್ಸ್ ನಿರ್ಮತ್ಸರತೆ ಎಚ್ ವಿ ನಂಜುಂಡಯ್ಯನವರು ತಮಗೆ ಸಲ್ಲಬೇಕಾದದ್ದೆಂದು ನಿರೀಕ್ಷಿಸಿಕೊಂಡಿದ್ದ ಪದವಿಯನ್ನು ವಿಶ್ವೇಶ್ವರಯ್ಯನವರು ಆಕ್ರಮಿಸುವಂತಾದ ಕಾರಣದಿಂದ ಅವರಿಬ್ಬರ ಮನಸ್ಸುಗಳಲ್ಲಿ ಕೊಂಚವಾದರೂ ಕಹಿ ಉಂಟಾಗಿರಬೇಕೆಂದು ಯಾರಾದರೂ ಭಾವಿಸಿದ್ದರೆ ಅದು ತಪ್ಪು ಭಾವನೆ ನಂಜುಂಡ್ ನಂಜುಂಡಯ್ಯನವರು ವಿಶ್ವೇಶ್ವರಯ್ಯನವರು ಒಂದೇ ಬ್ರಾಹ್ಮಣ ಪ್ರಂಗಡಕ್ಕೆ ಸೇರಿದವರು ಮೊದಲಿನಿಂದಲೂ ಸ್ನೇಹಿತರಾಗಿದ್ದರು ಆಮೇಲೂ ಅದೇ ರೀತಿ ಸ್ನೇಹಿತರಾಗಿದ್ದರು ವಿಶ್ವೇಶ್ವರಯ್ಯನವರು ಮಾಡಬೇಕಾಗಿದ್ದ ಕಾರ್ಯ ಬೇರೆಯಾದದ್ದು ಹೊಂದಿತ್ತೆಂಬುದನ್ನು ಆ ಕಾರ್ಯವನ್ನು ಮಾಡಲು ಅವರು ಮಾತ್ರವೇ ಶಕ್ತರೆಂಬುದನ್ನು ನಂಜುಂಡಯ್ಯನವರು ಮನಸ್ಸಾಗ್ರಹಿಸಿದ್ದರು ವಿಶ್ವೇಶ್ವರಯ್ಯನವರಾದರೂ ದೇಶದ ಹಿತಕ್ಕಾಗಿ ನಡೆಯಬೇಕಾದ ಕಾರ್ಯಗಳು ನಂಜುಂಡಯ್ಯನವರೇ ನಡೆಸಬಹುದಾದವು ಬೇರೆ ಇದ್ದವೆಂಬುದನ್ನು ಕಂಡುಕೊಂಡಿದ್ದರು ಎಲ್ಲಿ ಪಾಂಡಿತ್ಯ ದೀರ್ಘಕಾಲದ ಅನುಭವ ಬಹುಮುಖವಾದ ವಿದ್ವತ್ತು ಅವಶ್ಯವೋ ಅಲ್ಲಿ ನಂಜುಂಡಯ್ಯನವರನ್ನು ಬಿಟ್ಟರೆ ಆಗಬಹುದೆಂಬುದು ವಿಶ್ವೇಶ್ವರಯ್ಯನವರಿಗೆ ಮನವರಿಕೆಯಾಗಿತ್ತು ಯೂನಿವರ್ಸಿಟಿ ಸಾಹಿತ್ಯ ಪರಿಷತ್ತು ಮೊದಲಾದ ಕಾರ್ಯಕ್ಷೇತ್ರಗಳನ್ನು ನಂಜುಂಡಯ್ಯನವರಿಗೆ ಒಪ್ಪಿಸಿಕೊಟ್ಟರು ಹೀಗೆ ವಿಶ್ವೇಶ್ವರಯ್ಯನವರು ನಂಜುಂಡಯ್ಯನವರು ಸ್ನೇಹಿತರಾಗಿಯೇ ಇದ್ದು ಕೆಲಸ ಮಾಡಿದರು ನಂಜುಂಡಯ್ಯನವರ ಸಭಾ ವೈಶಿಷ್ಟ್ಯ ಆದರೆ ವಿಶ್ವೇಶ್ವರಯ್ಯನವರ ಕಾರ್ಯನೀತಿಯನ್ನು ಕುರಿತು ನಂಜುಂಡಯ್ಯನವರು ಆಗಾಗ ಆಕ್ಷೇಪಣೆ ಮಾಡಲಿಲ್ಲವೇ ಹಾಸ್ಯ ಮಾಡಲಿಲ್ಲವೆ ಅವರು ಹಾಗೆ ಮಾಡಿದ್ದುಂಟು ಅದು ನಂಜುಂಡಯ್ಯನವರ ಸ್ವಭಾವದಲ್ಲಿದ್ದ ಗುಣ ಒಬ್ಬರು ಒಂದು ಪಕ್ಷವನ್ನು ಹಿಡಿದಾಗ ಅದಕ್ಕೆ ಮತ್ತೊಂದು ಪಕ್ಷ ಉಂಟೆಂದು ತೋರಿಸಿಕೊಡುವುದು ಕುಚೋದ್ಯಕ್ಕೆ ಅವಕಾಶ ಕಂಡಾಗ ಕೊಂಚ ನಗುವನ್ನೆಬ್ಬಿಸುವುದು ಟೀಕೆಗೆ ಕಾರಣ ತೋರಿದಾಗ ಸೂಚಕ ರೀತಿಯಲ್ಲಿ ಟೀಕೆ ಮಾಡುವುದು ನಂಜುಂಡಯ್ಯನವರಿಗೆ ನೈಜವಾಗಿ ಬಂದ ಗುಣ ವಿಶ್ವೇಶ್ವರಯ್ಯನವರಲ್ಲದೆ ಬೇರೆ ಯಾರು ದಿವಾನರಾಗಿದ್ದರೂ ಅವರು ನಂಜುಂಡಯ್ಯನವರ ಟೀಕೆ ಟೂಕೆಗಳನ್ನು ತಪ್ಪಿಸಿಕೊಳ್ಳಲಾಗುತ್ತಿರಲಿಲ್ಲ ಚತುರ್ಮುಖ ಬ್ರಹ್ಮನೇ ಎದುರಿಗೆ ಬಂದಿದ್ದರೂ ನಂಜುಂಡಯ್ಯನವರು ಸೃಷ್ಟಿಯಲ್ಲಿ ಕಾಣುವ ಲೋಪಗಳನ್ನು ಕುರಿತು ಬ್ರಹ್ಮನೊಡನೆ ಪುಕಾರು ಮಾಡದಿರುತ್ತಿರಲಿಲ್ಲ ಇಂತ ಸೃಷ್ಟಿ ಮಾಡಲಿಕ್ಕೆ ನಾಲ್ಕು ಮುಖ ಒಂದು ಮುಖ ಸಾಲದೆ ಎಂದು ಕೇಳುತ್ತಿದ್ದರು ನಂಜುಂಡಯ್ಯನವರ ಆಕ್ಷೇಪಣೆಯ ವಾಕ್ಯನಲ್ಲಿ ವೈಯಕ್ತಿಕವಾದ ಮಾತ್ಸರಿಯವಾಗಲಿ ವೈಷಮ್ಯವಾಗಲಿ ಇರಲಿಲ್ಲ ವಿಶ್ವೇಶ್ವರಯ್ಯನವರು ನಂಜುಂಡಯ್ಯನವರು ಪರಸ್ಪರ ಸಹಾಯಕರಾಗಿಯೂ ಪರಸ್ಪರ ಪರಿಪೂರಕರಾಗಿಯೂ ಕೆಲಸ ನಡೆಸಿದರು ವಿಶ್ವೇಶ್ವರಯ್ಯನವರು ದಿವಾನ್ ಹುದ್ದೆಗೆ ನೇಮಕವಾದದ್ದು ಸಂಸ್ಥಾನದ ಎಲ್ಲ ಭಾಗಗಳಲ್ಲಿಯೂ ಜನಸಾಮಾನ್ಯಕ್ಕೆ ಸಂತೋಷ ಉಂಟು ಮಾಡಿತು ವಿದ್ಯಾಧಿಕಾರ ತರ್ಕಗಳು ಸಂದೇಹಗಳು ಏನಾದರಿರಲಿ ರಾಜಕೀಯ ಆಶೋತ್ತರಗಳಿಗೆ ಸಿಕ್ಕದಿರುವ ಜನಸಾಮಾನ್ಯವು ಹೊಸ ದಿವಾನರನ್ನು ಉತ್ಸಾಹದಿಂದ ಬರಮಾಡಿಕೊಂಡಿತು ಅದೊಂದು ನೂತನ ಯುವದ ಪ್ರಾರಂಭವೆಂದೇ ಅವರ ಸಂತೋಷ ಇದು ವಿಶ್ವೇಶ್ವರಯ್ಯನವರು ನಡೆಸಿದ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಕಣ್ಣಿಗೆ ಕಟ್ಟಿದಂತೆ ಎದ್ದು ಕಾಣುತ್ತಿತ್ತು ಸಭಿಕರು ಒಮ್ಮನಸ್ಸಿನಿಂದ ಹೊಸ ದಿವಾನರನ್ನು ಮುಕ್ತಕಂಠರಾಗಿ ಅಭಿನಂದಿಸಿದರು ಒಬ್ಬನೊಬ್ಬ ಸಭಾಸದಸ್ಯರು ತಮ್ಮನ್ನು ಅತಿಯಾಗಿ ಪ್ರಶಂಸೆ ಮಾಡಿದರೆಂದು ವಿಶ್ವೇಶ್ವರಯ್ಯನವರು ಭಾವಿಸಿ ಆ ಭಾಷಣವನ್ನು ತಡೆಯಲುದ್ಯುಕ್ತರಾದರು ಆಗ ಮತ್ತೊಬ್ಬ ಸಭಾಸದರು ಚಿಕ್ಕಬಳ್ಳಾಪುರದ ವಕೀಲ್ ಸೂರಶಾಸ್ತ್ರಿಗಳೆಂಬ ವೃದ್ಧ ಮಹನೀಯರು ಎದ್ದು ನಿಂತು ಸ್ವಾಮಿ ತಮ್ಮನ್ನು ನಾವು ಚಿಕ್ಕಂದಿನಿಂದ ಬಲ್ಲೆವು ತಮ್ಮ ಹುಟ್ಟಿನಿಂದ ನಮ್ಮ ಚಿಕ್ಕಬಳ್ಳಾಪುರವು ಪ್ರಪಂಚದಲ್ಲಿ ಇರುವುದು ಸಾರ್ಥಕವಾಯಿತು ತಾವು ನಮ್ಮ ದೇಶವನ್ನು ಉದ್ಧಾರ ಮಾಡತಕ್ಕವರು ನಮಗೆ ಆ ಪೂರ್ಣವಾಗಿದೆ ಎಂದು ಹೇಳಿದಾಗ ವಿಶ್ವೇಶ್ವರಯ್ಯನವರಿಗೆ ಬಾಯಿ ತುಂಬ ನಗು ಬಂದಿತು ಸಭೆಯೆಲ್ಲ ನಕ್ಕು ಕೋಲಾಹಲ ಮಾಡಿತು ವಿಶ್ವೇಶ್ವರಯ್ಯನವರು ಸೂರ್ಯಶಾಸ್ತಿಗಳನ್ನು ಉದ್ದೇಶಿಸಿ ನೀವು ಹಿರಿಯರು ನೀವು ಶುಭವಚನ ಹೇಳುತ್ತೀರಿ ಆಶೀರ್ವಾದ ಮಾಡುವುದು ತಮ್ಮ ಅಧಿಕಾರ ಆದರೆ ನಾವು ಹೇಗೆ ನಡೆದುಕೊಳ್ಳುತ್ತೇವೋ ನಿಮ್ಮ ವಿಶ್ವಾಸವು ಸಹಕಾರವು ನಮಗೆ ಬೇಕು ಸಭೆ ಆನಂದಿಸಿತು ಮೂಲ ಸೂತ್ರ ಮೇಲೆ ಹೇಳಿದ ಸಂದರ್ಭಗಳ ಅನುಪೂರ್ವಿಯಿಂದ ಹೊರಡುವ ತಾತ್ಪರ್ಯ ಹೀಗೆ ವಿಶ್ವೇಶ್ವರಯ್ಯನವರಿಗೆ ಮೈಸೂರಿನಲ್ಲಿ ನೌಕರಿಯಲ್ಲ ಸಂಬಳವಲ್ಲ ಹುದ್ದೆಯಲ್ಲ ಸೇವಾಂಶ ಅವರ ಸೇವೆ ಯಾವ ರೂಪದಲ್ಲಿ ಇರಬೇಕೆಂಬುದು ಅವರ ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಅದಕ್ಕೆ ಮನಸ್ಸಿದ್ಧತೆಯನ್ನು ಮಾಡಿಕೊಂಡಿದ್ದರು ಅವರು ದಿವಾನ್ ಪದವಿಗೆ ಹತ್ತಿದ್ದು ಸ್ವಪ್ರಯೋಜನದ ಯೋಚನೆಯಿಂದಲ್ಲ ಸ್ವಕರ್ತವ್ಯದ ಯೋಚನೆಯಿಂದ ಇದಕ್ಕೆ ಇತರ ರುಜುವಾತುಗಳನ್ನು ಕೊಡಬಹುದು ದಿವಾನ್ ಕೃಷ್ಣಮೂರ್ತಿಗಳವರ ಕಾಲದಲ್ಲಿ ಪಾಸಿ ಕೈಗಾರಿಕೋದ್ಯಮಿ ಜಂಶೆಡ್ಡಿ ಜಂಶೆಡ್ಜಿ ದಾತಾರವರು ವಿಜ್ಞಾನ ಸಂಶೋಧನಾ ಸಂಸ್ಥೆಯೊಂದನ್ನು ಸಂಕಲ್ಪಿಸಿದಾಗ ಆ ಸಂಕಲ್ಪಕ್ಕೆ ಮೈಸೂರು ಸರಕಾರ ಪ್ರೋತ್ಸಾಹ ಕೊಟ್ಟು ಆ ಸಂಸ್ಥೆಯನ್ನು ಬೆಂಗಳೂರಿಗೆ ಬರಮಾಡಿಕೊಳ್ಳತಕ್ಕದ್ದೆಂದು ವಿಶ್ವೇಶ್ವರಯ್ಯನವರು ದಿವಾನ್ ಕೃಷ್ಣಮೂರ್ತಿಯವರಿಗೆ ಸಲಹೆ ಮಾಡಿದ್ದರು ಅದಕ್ಕೂ ಮುಂಚೆ ಸಾವಿರದ ಒಂಬೈನೂರ ಎರಡರಲ್ಲಿ ವಿಶ್ವೇಶ್ವರಯ್ಯನವರು ಎ ವಿಷನ್ ಆಫ್ ಪ್ರಾಸ್ಪ್ರಸ್ ಮೈಸೂರು ಎಂಬ ಹೆಸರಿನ ಒಂದು ಲಘು ಪುಸ್ತಕವನ್ನು ಬರೆದು ಪ್ರಕಟ ಮಾಡಿದ್ದರು ಅದರ ಮುಖಪತ್ರದ ಮೇಲೆ ಅವರ ಹೆಸರಿಲ್ಲ ಬೈ ಎ ಮೈಸೂರಿಯನ್ ಎಂದಷ್ಟೇ ಅಲ್ಲಿರುವುದು ಆ ಲಘು ಪುಸ್ತಕದಲ್ಲಿ ಲೇಖಕರು ವಿದ್ಯಾ ಪ್ರಚಾರದ ಅವಶ್ಯಕತೆ ವಿದ್ಯಾಕ್ರಮದಲ್ಲಿ ಇರಬೇಕಾದ ವಿವಿಧತೆ ಕಾರ್ಖಾನೆ ಯಂತ್ರ ಕರ್ಮಗಳ ಅವಶ್ಯಕತೆ ಜನ ಮತ್ತು ಸಾಮಾಜಿಕ ಪದ್ಧತಿಗಳನ್ನು ತಿದ್ದುಕೊಂಡು ಅವು ಉದ್ದಿಷ್ಟ ದೇಶ ಅನುಕೂಲವಾಗುವಂತೆ ಮಾರ್ಪಡಬೇಕಾದದ್ದರ ಅವಶ್ಯಕತೆ ವ್ಯವಸಾಯಗಾರರಿಗೆ ಬೇಕಾಗುವ ಹೊಸ ತಿಳಿವಳಿಕೆ ಹೊಸ ಹೊಸ ಚಟುವಟಿಕೆಗಳು ಇವೆ ಮೊದಲಾದ ಸಂಪತ್ ಸಮೃದ್ಧಿ ಸಾಧನಗಳನ್ನು ಸೂಚನೆ ಮಾಡಿದ್ದಾರೆ ಹೀಗೆ ಪದವಿಗೆ ಮುಂಚೆ ಕರ್ತವ್ಯ ಚಿಂತೆ ಹುದ್ದೆಗೆ ಮದಲು ಉದ್ದೇಶ ಚಿಂತೆ ಇದು ವಿಶ್ವೇಶ್ವರಯ್ಯನವರ ಜೀವನದ ಮೂಲ ಸೂತ್ರವೆನ್ನಬಹುದು ಇದನ್ನು ನಿದರ್ಶನ ಇನ್ನೊಂದು ಘಟನೆ ನೆನಪಿಗೆ ಬರುತ್ತದೆ ಇನ್ನೊಂದು ನಿದರ್ಶನ ವಿಶ್ವೇಶ್ವರಯ್ಯನವರು ದಿವಾನ್ ಪದವಿಯಿಂದ ವಿಶ್ರಾಂತರಾಗಿ ಎಷ್ಟೋ ವರ್ಷಗಳಾದ ಮೇಲೆ ನಡೆದಿತ್ತು ಬಿಹಾರಿನಲ್ಲಿ ಗಂಗಾ ನದಿಗೆ ಒಂದು ಹೊಸ ಸೇತುವೆಯನ್ನು ಕಟ್ಟಿಸಬೇಕೆಂಬ ವಿಚಾರ ಇಂಡಿಯಾ ಸರಕಾರದ ಮುಂದೆ ಬಂದಾಗ ಆ ಸೇತುವೆಗೆ ಉಚಿತವಾದ ಸ್ಥಳ ಯಾವುದು ಎಂಬ ಪ್ರಶ್ನೆ ತಕರಾರು ಮಾಡಿತ್ತು ಇಂಡಿಯಾ ಸರಕಾರದ ಇಂಜಿನಿಯರುಗಳಲ್ಲಿ ಅಭಿಪ್ರಾಯ ಭೇದ ಬಲವಾಗಿತ್ತು ಆಗ ಈ ವಿಚಾರದಲ್ಲಿ ವಿಶ್ವೇಶ್ವರಯ್ಯನವರ ಸಲಹೆಯನ್ನು ಕೇಳತಕ್ಕದ್ದೆಂದು ಅದರಂತೆ ನಡೆಯತಕ್ಕದ್ದೆಂದು ಒಬ್ಬನೊಬ್ಬ ಪ್ರಮುಖ ಪ್ರಮುಖರು ಸೂಚಿಸಿದರು ಅದಕ್ಕೆ ಸಂಬಂಧಪಟ್ಟವರೆಲ್ಲರೂ ಭೇದವಿಲ್ಲದೆ ಒಮ್ಮತದಿಂದ ಒಪ್ಪಿಕೊಂಡರು ಅದರಂತೆ ವಿಶ್ವೇಶ್ವರಯ್ಯನವರಿಗೆ ಆಹ್ವಾನ ಬಂತು ಅವರು ತೊಂಬತ್ತು ಮೇಲ್ಪಟ್ಟ ವಯಸ್ಸಿನ ಮುದುಕರಾಗದ್ದರಿಂದ ಅವರು ಬರಲಾರದೆಂದು ನಿರೀಕ್ಷಿಸಿಕೊಂಡಿದ್ದವರಿಗೆ ಆಶಾಭಂಗವಾಯಿತು ವಿಶ್ವೇಶ್ವರಯ್ಯನವರನ್ನು ಬರಮಾಡಿಕೊಂಡು ಅವರಿಗೆ ಬೇಕಾದ ಸೌಕರ್ಯಗಳನ್ನು ಒದಗಿಸುವಂತೆ ಸರ್ಕಾರದ ಅಧಿಕಾರಿಗಳಿಗೆ ತಾಕೀತಾಯಿತು ಆ ಅಧಿಕಾರಿಗಳಲ್ಲಿ ಒಬ್ಬರಿಂದ ನಾನು ಕೇಳಿದ್ದನ್ನು ಇಲ್ಲಿ ಹೇಳುತ್ತಿದ್ದೇನೆ ವಿಶ್ವೇಶ್ವರಯ್ಯನವರನ್ನು ನದಿಯ ತೀರಕ್ಕೆ ಕರೆದುಕೊಂಡು ಹೋಗಲು ಡೋಲಿಗಳು ಸಿದ್ಧವಾಗಿದ್ದವು ಆ ಪ್ರದೇಶ ಬಂಡೆ ಗುಡ್ಡಗಳಿಂದ ತುಂಬಿದ್ದದ್ದು ಪ್ರಾಯದಲ್ಲಿರುವವರಿಗೂ ಅಲ್ಲಿ ಸಂಚಾರ ಕಷ್ಟವಾದದ್ದು ಆದದ್ದರಿಂದ ಮುದುಕರನ್ನು ಡೋಲಿಯಲ್ಲಿ ಕೂಡಿಸಿ ಅವರ ಮೈಕೈ ಅಲುಗದಂತೆ ಕರೆದುಕೊಂಡು ಹೋಗಿ ಅವರು ನೋಡಬೇಕಾದ್ದ ಬೇಕಾಗಿದ್ದ ಪ್ರದೇಶವನ್ನು ಡೋಲಿಯಿಂದಲೇ ನೋಡುವಂತೆ ಏರ್ಪಾಟಾಗಿತ್ತು ವಿಶ್ವೇಶ್ವರಯ್ಯನವರಾದರೂ ಕಾರಿನಿಂದ ದುಮುಕಿದರು. ನೆಲದಿಂದ ಬಂಡೆಯ ಮೇಲಕ್ಕೆ ಹಾರಿದರು ಅಲ್ಲಿಂದ ಇನ್ನೊಂದು ಗುಡ್ಡಕ್ಕೆ ಎಗರಿದರು ಒಂದು ಗಂಟೆಯೊಳಗಾಗಿ ಆ ಪ್ರದೇಶವನ್ನೆಲ್ಲ ತಮ್ಮ ಕಾಲುಗಳಿಂದಲೇ ಸಂಚಾರ ಮಾಡಿ ಅಜಮಾಯಿಷಿ ಮಾಡಿಕೊಂಡು ಬಂದರು ಡೋಲಿಗಳು ಸಹಾಯಕರು ಹಿಂದೆ ಹಿಂದೆ ಕುಂಟಿಕೊಂಡು ಬರುತ್ತಿದ್ದರು ವಿಶ್ವೇಶ್ವರಯ್ಯನವರ ಲವಲವಿಕೆಯನ್ನು ನೋಡಿ ಅವರು ಮುದುಕರಲ್ಲವೇ ಅಲ್ಲ ಅವರಿಗೆ ತೊಂಬತ್ತಾಗಿಯೇ ಇಲ್ಲ ಎಂದೆಲ್ಲ ಕಾರ್ಯವರ್ಗದವರು ವಾದ ಮಾಡುತ್ತಿದ್ದರಂತೆ ಆ ಪ್ರದೇಶವನ್ನೆಲ್ಲ ಅಜಮಾಯಿಷಿ ಮಾಡಿದ್ದಾದ ಬಳಿಕ ವಿಶ್ವೇಶ್ವರಯ್ಯನವರು ಟ್ರಾವಲರ್ಸ್ ಬಂಗಲೆಗೆ ಬಂದು ಅಲ್ಲಿ ಮೇಜಿನ ಮೇಲೆ ಕಾಗದದ ಹಾಡುಗಳನ್ನು ಹಾಸಿ ಅದರ ಮೇಲೆ ಡ್ರಾಯಿಂಗ್ ಬರೆಯಲು ಉಪಕ್ರಮಿಸಿದರು ಸೇತುವೆಯ ಅಡಿಪಾಯ ಎಲ್ಲಿರತಕ್ಕದ್ದು ಅದು ಎಲ್ಲಿಂದ ಹೊರಟು ಎಲ್ಲಿ ಸೇರತಕ್ಕದ್ದು ಅದರ ಕಟ್ಟಡದ ಅಗಲ ಆಳ ಎತ್ತರ ಇವೆ ಮೊದಲಾದ ವಿವರಗಳನ್ನು ಗುರುತು ಮಾಡಿದರು ಬಳಿಕ ತಮ್ಮ ರಿಪೋರ್ಟ್ ಅನ್ನು ಬರೆದರು ಅದಾದ ಮೇಲೆ ಅಲ್ಲಿಯ ಹಣಕಾಸಿನ ಮುಖ್ಯಾಧಿಕಾರಿಯನ್ನು ಕರೆದು ಹೇಳಿದರು ಈ ರಿಪೋರ್ಟ್ ಅನ್ನು ಅಚ್ಚು ಅದರ ಪ್ರತಿಗಳನ್ನು ಅಮೆರಿಕದಲ್ಲಿಯೂ ಹಂಚಬೇಕಾಗುತ್ತದೆ ಆದ್ದರಿಂದ ಬಹು ಸೊಗಸಾಗಿ ಅಚ್ಚು ಮಾಡಿಸಬೇಕು ಅಧಿಕಾರಿ ಸರಕಾರವು ಅಚ್ಚು ಮಾಡುವುದಕ್ಕೆ ಐನೂರು ರೂಪಾಯಿ ಮಂಜೂರು ಮಾಡಿದ್ದಾರೆ ಅಷ್ಟರಲ್ಲಿ ಶಕ್ಯವಿದ್ದಂತೆ ಮಾಡುತ್ತೇನೆ ಚೇಚೆ ಸರಕಾರದ ಹಣ ನನಗೆ ಬೇಕಿಲ್ಲ ಅವರು ಏನಾದರೂ ಮಾಡಿಕೊಳ್ಳಲಿ ಈ ರಿಪೋರ್ಟ್ ಅನ್ನು ಅಚ್ಚು ಮಾಡುವ ಹಣವನ್ನು ನಾನು ಕೊಡುತ್ತೇನೆ ಇದು ನನ್ನ ಸ್ವಂತ ಕೆಲಸ ದೇಶ ಕಾರ್ಯ ದೀಕ್ಷೆ ದಿವಾನ್ ಪದವಿಯನ್ನು ಹತ್ತುವುದಕ್ಕೆ ಕೆಲವು ಕಾರ ಕೆಲವು ವಾರ ಮಾತ್ರ ಹಿಂದೆ ನಡೆದ ಒಂದು ಸಂದರ್ಭವನ್ನು ಇಲ್ಲಿ ಸ್ಮರಿಸಲು ವಾಚಕರ ಅಪ್ಪಣೆ ಬೇಡುತ್ತೇನೆ ಆ ಸಂದರ್ಭವು ನನ್ನನ್ನು ಕುರಿತದ್ದು ಆದ್ದರಿಂದ ಅದು ಸ್ವಪ್ರಶಂಸೆ ಎಂದು ತೋರಬಹುದು ಇದಕ್ಕಾಗಿ ನಾನು ಕ್ಷಮೆ ಬೇಡಬೇಕಾಗಿದೆ ಸಾವಿರದ ಒಂಬೈನೂರ ಸುಮಾರಿನಲ್ಲಿ ನಾನು ದಿವಾನ್ ರಂಗಾಚಾರ್ಲೂರವರ ಕಾರ್ಯ ವಿಚಕ್ಷಣೆಯನ್ನು ಕುರಿತು ಇಂಗ್ಲಿಷಿನಲ್ಲಿ ಒಂದು ಸಣ್ಣ ಪ್ರಬಂಧವನ್ನು ಬರೆದು ಅದನ್ನು ಮದರಾಸಿನ ಇಂಡಿಯನ್ ರೆವ್ಯೂ ಮಾಸಪತ್ರಿಕೆಗೆ ಕಳುಹಿಸಿದ್ದೆ ಆ ಪತ್ರಿಕೆಯ ಸಂಪಾದಕರು ಜಿ ಎ ನಟೇಶನ್ ಎಂಬ ಪ್ರಸಿದ್ಧ ಪತ್ರಿಕಾಕರ್ತರು ಮತ್ತು ಗ್ರಂಥ ಪಶಿ ಪ್ರಕಾಶಕರು ನಟೇಶನ್ ರವರು ಪ್ರಬಂಧದ ಕೆಲವು ಭಾಗಗಳನ್ನು ಇಂಡಿಯನ್ ರೆವ್ಯೂ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಲ್ಲದೆ ನನ್ನ ಪ್ರಬಂಧವನ್ನು ಪೂರ್ತಿಯಾಗಿ ಒಂದು ಲಘು ರೂಪದಲ್ಲಿಯೂ ಪ್ರಕಟಪಡಿಸಿದರು ಇದು ಆಗಿ ಕೆಲವು ವಾರ ಕಳೆದ ಮೇಲೆ ಒಂದು ದಿನ ನನ್ನ ಕೈಗೆ ಒಂದು ಅಮೂಲ್ಯವಾದ ಪತ್ರ ಬಂದಿತು ಆ ಪತ್ರ ವಿಶ್ವೇಶ್ವರಯ್ಯನವರು ಬರೆದದ್ದು ಆ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಯಾರೋ ನಾನು ಯಾರೋ ಒಬ್ಬರಿಗೊಬ್ಬರ ಪರಿಚಯವಿರಲಿಲ್ಲ ಆ ಮಹನೀಯರು ಕಾಗದವನ್ನು ಬರೆದು ಅದನ್ನು ಲಕೋಟೆಯಲ್ಲಿರಿಸಿ ಆ ಲಕೋಟೆಯ ಮೇಲೆ ಕೇರ್ ಆಫ್ ಎಸ್ಕ್ವೈರ್ ಎಡಿಟರ್ ಇಂಡಿಯನ್ ರೆವ್ಯೂ ಮದರಾಸು ಎಂದು ಬರೆದಿದ್ದರು ನಟೀಶನ್ ರವರು ಆ ಕಾಗದವನ್ನು ಅಸ್ಸಾಮಿಗೆ ತಲುಪಿಸಬೇಕೆಂದು ಕೋರಿ ಬೇರೆ ಪತ್ರವನ್ನು ಬರೆದಿದ್ದರು ಕಾಗದದಲ್ಲಿ ವಿಷಯ ರಂಗಾಚಾರ್ಯರನ್ನು ಕುರಿತ ನನ್ನ ಲೇಖನದ ಮೆಚ್ಚುಗೆ ನಾನು ದೇಶೋಪಯುಕ್ತವಾದ ಕಾರ್ಯದಲ್ಲಿ ಸಹಕರಿಸಬೇಕಾದದ್ದು ಮೈಸೂರು ಸರಕಾರದವರು ಪ್ರಾರಂಭಿಸಿದ್ದ ಎಕನಾಮಿಕ್ ಕಾನ್ಫರೆನ್ಸ್ ಎಂಬ ಸಂಪದ್ ವಿಷಯಕ ಸಂಸ್ಥೆಗೆ ನಾನು ಯಾವ ರೀತಿಯಲ್ಲಾದರೂ ಕೆಲಸ ಮಾಡಬೇಕೆಂಬುದು ಈ ಬಗೆಗೆ ವಿವರಗಳನ್ನು ಆಲೋಚಿಸಲು ಸಂಪದ್ ಸಂಸ್ಥೆಯ ಕಾರ್ಯದರ್ಶಿಗಳೊಬ್ಬರೊಬ್ಬರಾದ ರಂಗನಾಥರಾವ್ ಸಾಹೇಬರವರವರು ನನ್ನನ್ನು ನೋಡಬರುವರು ನಾನು ಅವರೊಡನೆ ಸಹಕರಿಸಬೇಕಾದದ್ದು ನನಗೆ ಜ್ಞಾಪಕವಿರುವ ಮಟ್ಟಿಗೆ ಇದು ವಿಶ್ವೇಶ್ವರಯ್ಯನವರ ಪತ್ರದ ಸಾರಾಂಶ ಇದರಿಂದ ನಾನು ಊಹೆ ಮಾಡಿಕೊಂಡದ್ದು ಹೀಗೆ ವಿಶ್ವೇಶ್ವರಯ್ಯನವರು ದೇಶ ಕಾರ್ಯಕ್ಕೆ ದೀಕ್ಷೆ ತೊಟ್ಟಿದ್ದಾರೆ ದೇಶದಲ್ಲಿ ಸಾರ್ವಜನಿಕ ವಿಚಾರದಲ್ಲಿ ಚಿಂತೆ ಮಾಡುವವರು ಯಾರು ಯಾರಿದ್ದಾರೆ ಎಲ್ಲೆಲ್ಲಿ ಇದ್ದಾರೆ ಎಂದು ಅವರು ಕಾದು ನೋಡುತ್ತಿದ್ದಾರೆ ಅವರಿಗೆ ಯಾರೊಬ್ಬರು ಎಷ್ಟು ಕೊಂಚವಾಗಿಯಾದರೂ ಕೆಲಸ ಕೆಲಸಕ್ಕೆ ಬಂದಾರೋ ಎಂದು ತೋರುತ್ತದೆಯೋ ಅಂಥವರೊಡನೆ ಸಂಪರ್ಕ ಬೆಳೆಸಿ ಪ್ರೋತ್ಸಾಹಿಸುತ್ತಾರೆ ಇದು ದೊಡ್ಡತನದ ಲಕ್ಷಣ ವಿಶ್ವೇಶ್ವರಯ್ಯನವರು ಹೀಗೆ ನಡವಳಿಕೆ ನಡೆದದ್ದು ನನ್ನೊಬ್ಬನ ವಿಷಯದಲ್ಲಿಯೇ ಅಲ್ಲ ಅಂತ ಅನುಭವವಿರುವವರು ಹತ್ತಾರು ಮಂದಿ ಇದ್ದಾರೆ ಮೈಸೂರಿಗಾಗಿ ಮದ್ರಾಸಿನಲ್ಲಿ ವಕೀಲ ವೃತ್ತಿಯಲ್ಲಿ ಹೆಸರಾದ ಬ್ಯಾರಿಸ್ಟರ್ ಆರ್ ಎ ಒಂದು ಸಾರಿ ಬೇಸಿಗೆಗಾಗಿ ನಂದಿ ಮೇಲೆ ತಂಗಿದ್ದರು ಅವರು ಆ ಸ್ಥಳದ ರಮ್ಯತೆಯನ್ನು ಪ್ರಶಂಸೆ ಮಾಡಿ ಅಲ್ಲಿ ಇನ್ನೂ ಆಗಬೇಕಾಗಿದ್ದ ಕೆಲವು ಸೌಕರ್ಯಗಳನ್ನು ಕುರಿತು ಡೈಲಿ ಪೋಸ್ಟ್ ಪತ್ರಿಕೆಯಲ್ಲಿ ಒಂದು ಪತ್ರವನ್ನು ಪ್ರಕಟಿಸಿದ್ದರು ವಿಶ್ವೇಶ್ವರಯ್ಯನವರು ಆ ಪತ್ರವನ್ನೋದಿ ನೋಡಿ ಆರೆನ್ ಆರ್ ಎನ್ ಅಯ್ಯಂಗಾರ್ಯರಿಗೆ ಒಂದು ಮೆಚ್ಚುಗೆ ಪತ್ರ ಬರೆದು ಅವರ ಸೂಚನೆಗಳನ್ನು ವಿಚಾರ ಮಾಡುವುದಕ್ಕಾಗಿ ಕೊಟ್ಟರು ಹೀಗೆ ಸಹೋದ್ಯೋಗಿಗಳನ್ನು ಸಂಪಾದಿಸಿಕೊಳ್ಳುವ ಆಲೋಚನೆ ವಿಶ್ವೇಶ್ವರಯ್ಯನವರಿಗೆ ಸಹಜವಾಗಿ ಬಂದಿತ್ತೆಂದು ತೋರುತ್ತದೆ ಮಹರ್ಷಿಕಲ್ಪರು ವಿಶ್ವೇಶ್ವರಯ್ಯನವರ ವಿಷಯದಲ್ಲಿ ನನಗಿರುವ ಭಾವನೆಯನ್ನು ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಅವರು ಮಹರ್ಷಿ ಕಲ್ಪರು ಪರಮ ಪರಿಶುದ್ಧರು ಸತ್ವೋನ್ನತರು ನಿಸ್ವಾರ್ಥವಾದ ಜನಪ್ರೀತಿಯ ಮೂರ್ತ ಸ್ವರೂಪರು ಅಂಥವರನ್ನು ಪಡೆದಿರುವ ಜನಾಂಗವನ್ನು ಭಾಗ್ಯಶಾಲಿ ಎಂದು ಹೇಳಬೇಕು ಭಗವಂತನು ಅಂಥ ಭಾಗ್ಯವನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದ ಅಂಥ ಭಾಗ್ಯವನ್ನು ನಮ್ಮ ಹಿತಕ್ಕಾಗಿ ಉಪಯೋಗಪಡಿಸಿಕೊಳ್ಳುವ ವಿವೇಕವನ್ನು ಸತ್ವಶ್ರದ್ಧೆಯನ್ನು ನಮಗೆ ಕೊಡದೆ ಹೋದ ವಿಶ್ವೇಶ್ವರಯ್ಯನವರು ದಿವಾನ್ ಪದವಿಗೆ ದಕ್ಕೆ ಕೆಲವು ದಿನ ಹಿಂದೆ ಬೆಂಗಳೂರು ಚಾಮರಾಜಪೇಟೆಯ ಶ್ರೀ ರಾಮೇಶ್ವರ ದೇವಸ್ಥಾನದಲ್ಲಿ ಒಂದು ಪ್ರಸಂಗ ನಡೆಯಿತು ಆ ದೇವಸ್ಥಾನದ ಮುಖ್ಯ ಧರ್ಮಕರ್ತರು ವಿಶ್ವೇಶ್ವರಯ್ಯನವರ ಸೋದರ ಮಾವಂದಿರಾದ ಹೆಚ್ ರಾಮಯ್ಯನವರು ಆ ದಿನದ ಏರ್ಪಾಟೆಲ್ಲ ರಾಮಯ್ಯನವರದು ಅದರ ಮೇರೆಗೆ ಆ ದಿನ ಒಂದು ಹರಿಕತೆ ಏರ್ಪಾಟಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ವಿ ಪಿ ಕರೆದಿತ್ತು ಆಗ ಚೀಫ್ ಇಂಜಿನಿಯರ್ ಆಗಿದ್ದ ವಿಶ್ವೇಶ್ವರಯ್ಯನವರು ಬಂದಿದ್ದರು ಹರಿಕತೆ ಮಾಡುವ ದಾಸರು ಪ್ರಾಸ್ತಾವಿಕವಾಗಿ ಯಾವುದೋ ಪೌರಾಣಿಕ ಕಥೆಯನ್ನು ಉದಾಹರಿಸಿದರು ಬಹುಶಃ ರುಕ್ಮಾಂಗಲನ ಏಕಾದಶಿ ವ್ರತವೆಂದು ಜ್ಞಾಪಕ ಆ ಪ್ರಸ್ತಾವವು ವಿಶ್ವೇಶ್ವರಯ್ಯನವರಿಗೆ ತಿಳಿದಿರಲಾರದೆಂದು ಊಹೆ ಮಾಡಿ ಅದರ ಪೂರ್ವಾಪರ ಸಂದರ್ಭಗಳನ್ನು ವಿಶ್ವೇಶ್ವರಯ್ಯನವರಿಗೆ ವಿವರಿಸಿದರು ವಿಶ್ವೇಶ್ವರಯ್ಯನವರು ಅದನ್ನು ತಾಳ್ಮೆಯಿಂದ ಕೇಳಿ ಹೇಳಿದರು ಅದೆಲ್ಲ ಸರಿ ಅಲ್ಲಿ ಓಡಾಡಿಕೊಂಡಿರುವ ಮಕ್ಕಳ ಕಡೆ ನೋಡಿ ಹರಕು ಬಟ್ಟೆ ಕೊಳಕುಮುಖ ಕೆದರಿದ ತಲೆ ಆರೋಗ್ಯವಿಲ್ಲದ ಮೈ ಕೈಕಾಲು ಸಣ್ಣ ಹೊಟ್ಟೆ ದಪ್ಪ ಅರಚಾಟ ಗೋಳಾಟ ಈ ವಿಷಯದಲ್ಲಿ ಪುರಾಣ ಏನು ಹೇಳತಕ್ಕದ್ದಿಲ್ಲವೋ ಜೀವಿತೋದ್ದೇಶ ಇದು ತೋರಿಸುತ್ತದೆ ವಿಶ್ವೇಶ್ವರಯ್ಯನವರ ಮನಪ್ರವೃತ್ತಿಯನ್ನು ಅವರ ಜೀವಿತೋದ್ದೇಶದ ಮೂಲ ಸೂತ್ರ ಇದರಲ್ಲಿ ಅಡಗಿದೆ ಎನ್ನಬಹುದು ಅದನ್ನು ಹೀಗೆ ವಿರ ವಿವರಿಸಬಹುದೆಂದು ನನಗೆ ತೋರುತ್ತದೆ ನಮ್ಮ ದೇಶದಲ್ಲಿ ವೇದಶಾಸ್ತ್ರ ಪುರಾಣಗಳ ಸ್ಮರಣೆಯು ಉದಾಹರಣೆಯು ಅಡಿಗಡಿಗೂ ಕಾಣುತ್ತವೆ ಆದರೆ ನಮ್ಮ ಸಾಮಾನ್ಯ ಜನದ ನಿತ್ಯ ಜೀವನದಲ್ಲಿ ಆ ವಾಕ್ಯಗಳು ಪ್ರತಿಫಲಿಸಲಿಲ್ಲ ಜೀವನದ ಮಟ್ಟ ತೀರಾಹೀನವಾಗಿದೆ ಉನ್ನತವಾದ ತತ್ವಗಳು ನೀಚವಾದ ಜೀವನ ಕ್ರಮ ಇವೆರಡನ್ನೂ ಹೇಗೆ ಹೊಂದಿಸುವುದು ಕಿವಿಯ ಸಂತೋಷಕ್ಕಾಗಿ ದೊಡ್ಡ ಮಾತುಗಳನ್ನಾಡುತ್ತೇವೆ ಜೀವನೋಪಾಯಕ್ಕಾಗಿ ಚಿಲ್ಲರೆ ಹಿಡಿಯುತ್ತೇವೆ ನಮ್ಮಲ್ಲಿರುವ ಸಂಪತ್ತಿನ ದಾರಿ ಮಾತ್ರವಲ್ಲ ಪೌರುಷದ ದಾರಿದ್ರ್ಯ ಇನ್ನು ಹೆಚ್ಚಾಗಿದೆ ನಮ್ಮ ದೇಶ ಒಳ್ಳೆಯ ಸ್ಥಿತಿಗೆ ಬರಬೇಕಾದರೆ ನಮ್ಮ ಜನ ಮೊದಲು ತಾವು ಉತ್ತಮರಾಗಬೇಕೆಂದು ಮನಸು ಮಾಡಬೇಕು ಮೊದಲು ಇಹ ಜೀವನವನ್ನು ವಿಹಿತ ರೀತಿಗೆ ಪರದ ವಿಚಾರವನ್ನು ಮಾತನಾಡಿಕೊಳ್ಳುತ್ತಾ ಇಹವನ್ನು ಅಲ್ಲೇ ಅಲ್ಲಗಳೇದ್ದರ ಫಲ ನಮ್ಮ ಇಂದಿನ ಬಾಳು ಮಹರ್ಷಿಗಳು ಏನು ಹೇಳಿದರು ಕುಶಲಾತ್ಮ ಪ್ರಮದಿತವ್ಯ ಪ್ರಮದಿತವ್ಯ ಬಹು ಕುರ್ವೀತ ಅಜಿತಾಸ್ಯಾಮ ಶರದಶ್ಯತಂ ಆದ್ದರಿಂದ ನಮ್ಮ ಧನಧಾನ್ಯ ದಾರಿದ್ರ್ಯವನ್ನು ಪರಿಹರಿಸಿಕೊಂಡು ನಮ್ಮ ಜೀವನ ಸಂತೃಪ್ತವಾಗಿರುವಂತೆ ಮಾಡಲು ಯಾವ ಯಂತ್ರ ಪರಿಶ್ರಮವು ವ್ಯವಸಾಯ ವಿಸ್ತಾರವು ಅವಶ್ಯವೋ ಅದಕ್ಕೆ ಗಮನ ಕೊಡಬೇಕು ಎಲ್ಲವೂ ದೈವಕೃತವೆಂದು ಹೇಳುತ್ತಾ ನಮ್ಮ ಕರ್ತವ್ಯವನ್ನು ಲೋಪ ಮಾಡಬಾರದು ನಮ್ಮ ಧನಧಾನ್ಯ ದಾರಿದ್ರ್ಯವು ಮನಸ್ಸಿನ ದುರ್ಬಲತೆಯು ತೊಲಗಿದ್ದಲ್ಲದೇ ನಮ್ಮ ದೇಶಕ್ಕೆ ಯೋಗ್ಯ ಜೀವನದ ಆಸೆ ಇರಲಾರದು ಹೀಗಾಗುವುದಕ್ಕೆ ನಾವು ಮೊದಲು ಮನೋ ಮಾಡಿಕೊಳ್ಳಬೇಕಾದದ್ದು ಪುರುಷ ಪ್ರಯತ್ನದ ವಿಷಯದಲ್ಲಿ ನಮ್ಮ ಪ್ರಯತ್ನದಲ್ಲಿ ಎರಡು ಅಂಶಗಳು ಸೇರಿರಬೇಕು ವಿಜ್ಞಾನ ವಿವೇಕ ಕ್ರಮ ನಿಯಮ ಬದ್ಧತೆ ಅಥವಾ ಶಿಸ್ತು ಇದೇ ನೀತಿ ಹೀಗೆ ವಿದ್ಯೆ ವಿಜ್ಞಾನ ನೀತಿ ಕಾರ್ಯವಂತಿಕೆ ಇವು ವಿಶ್ವೇಶ್ವರಯ್ಯನವರ ದೃಷ್ಟಿಯಲ್ಲಿ ಅತ್ಯಂತ ಮುಖ್ಯ ಗುಣಗಳಾದವು ದೇಶದಲ್ಲಿ ಯಾವ ಪ್ರಯತ್ನವನ್ನು ಆರಂಭಿಸಿದರೂ ಯಾವ ಪಾಂಡಿತ್ಯವನ್ನು ಬೆಳೆಸಿದರೂ ಅದಕ್ಕೆ ಬೆಲೆ ಗೊತ್ತು ಮಾಡುವುದು ಆಯ ಪ್ರಯತ್ನದ ಸದ್ಯ ಪ್ರಪಂಚ ಪ್ರಯುಕ್ತತೆ ನಮ್ಮ ಪ್ರಯುಕ್ತತೆ ನಮ್ಮ ದೇಶ ವಿದೇಶಗಳ ಶಕ್ತಿಗಳು ಹೆಜ್ಜೆ ಹೆಜ್ಜೆಗೂ ಕೇಂದ್ರೀಕೃತವಾಗಿ ಕೆಲಸ ಮಾಡುತ್ತಿರುವ ಇಂದಿನ ಪ್ರಪಂಚದಲ್ಲಿ ಯಾವುದು ಉಪಯುಕ್ತ ಯಾವುದು ಜೀವನದ ಮಟ್ಟವನ್ನು ಮೇಲಕ್ಕೆತ್ತು ಕೆತ್ತಬಲ್ಲದು ಇದೇ ಅವರ ಸತತವಾದ ಯೋಚನೆ ಆಚಾರ ಶೂನ್ಯತೆಯಿಲ್ಲ ಈ ಅವರ ಸದ್ಯದ ಜೀವನದ ಮುಖ್ಯತೆಯನ್ನು ಗಹಿಸಿದವರು ವಿಶ್ವೇಶ್ವರಯ್ಯನವರನ್ನು ತಪ್ಪು ತಿಳಿದುಕೊಂಡಿದ್ದುದುಂಟು ವಿಶ್ವೇಶ್ವರಯ್ಯನವರು ನವನಾಗರಿಕರು ಮತಾಚಾರಗಳನ್ನು ತೋರದವರು ವಿದೇಶಿಯರನ್ನು ಅನುಕರಿಸುವವರು ಪರಲೋಕ ಶ್ರದ್ಧೆ ಇಲ್ಲದವರು ಮತಾಚಾರ ವಿಷಯಗಳಲ್ಲಿ ಉದಾಸೀನರು ಎಂದು ಮೊದಲಾಗಿ ವರ್ಣಿಸಿ ಅಪಹಾಸ್ಯ ಮಾಡಿದವರುಂಟು ಇಂಥ ಆಕ್ಷೇಪಣೆಗಳು ಎಷ್ಟು ಮಾತ್ರವೂ ಸಲ್ಲತಕ್ಕವಲ್ಲವೆಂದು ನಾನು ವಿನಯದಿಂದ ವಿಜ್ಞಾಪಿಸುವವನು ಅವರ ಆಚಾರ ವಿಚಾರಗಳನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಅವರಲ್ಲಿ ಅನಾಚಾರವೆಂಬುದು ಸುತರಾಂ ಇರಲಿಲ್ಲ ಅನೀತಿಯನ್ನು ಕಂಡರೆ ಅವರಿಗೆ ಅತ್ಯಂತ ಆಗ್ರಹ ಬರುತ್ತಿತ್ತು ಅಪನೀತಿಯ ಹೆಸರನ್ನು ಕೂಡ ಅವರು ಸಹಿಸಿದರು ಮೈಲಿಗೆ ಅವರಿರುವ ಕಡೆ ಸುಳಿಯದು ಅವರು ಉಪಹಾರ ಮಾಡುತ್ತಿದ್ದಾಗ ಯಾವ ಪದಾರ್ಥವನ್ನು ಎಂಜಲು ಮಾಡರು ಬಿಸ್ಕತ್ತನ್ನು ಕಚ್ಚುವುದಿಲ್ಲ ಬೆರಳಿನಿಂದ ತುಂಡು ಮಾಡಿ ತಿನ್ನುವರು ಬೋಂಡಾವನ್ನು ಕಚ್ಚಿಕೊಳ್ಳರು ಚಮತೆಯಿಂದ ಚೂರು ಮಾಡಿ ಬಾಯಿಗೆ ಹಾಕಿಕೊಳ್ಳುವರು ಅವರು ವೈದಿಕ ಮನೆತನದವರಾದದ್ದರಿಂದಲೋ ಹೇಗೋ ಕಚ್ಚಬಾರದು ಎಂಜೂರು ಮಾಡಬಾರದು ಎಂಬ ನಿಯಮ ಅವರಿಗೆ ಅಭ್ಯಾಸವಾಗಿತ್ತು ನನ್ನ ಪರಿಚಯ ಅವರಿಗೆ ಹೊಸ ಹೊಸದಾಗಿದ್ದಾಗ ಚೀಕೆ ಟೀಕೆ ಕುಳಿತುಕೊಂಡಾಗ ಸಣ್ಣ ಮೇಜಿನ ಮೇಲಕ್ಕೆ ತಿಂಡಿಯ ಸಾಮಾನು ಕಾಫಿ ಮುಂತಾದವು ಬರುತ್ತಿದ್ದವು ಅವರು ನನ್ನನ್ನು ನೀವು ತೆಗೆದುಕೊಳ್ಳಿ ಎನ್ನುವರು ನಾನು ಹಾಗಲ್ಲ ತಾವು ಪ್ರಾರಂಭಿಸಬೇಕು ಎಂದರೆ ನಾನು ವಿದೇಶ ಪ್ರಯಾಣ ಮಾಡಿರತಕ್ಕವನು ನಾನು ಮೊದಲು ಪದಾರ್ಥಗಳನ್ನು ಮುಟ್ಟಿದರೆ ನಿಮಗೆ ಮೈಲಿಗೆಯಾದೀತು ಎನ್ನುವರು ಪರಿಚಯ ಬೆಳೆದಂತೆ ನನ್ನ ಮಡಿಯ ವಿಷಯದಲ್ಲಿ ಅವರಿಗಿದ್ದ ಅತಿಭಾವನೆ ಕಳೆದುಹೋಯಿತೆಂದು ತೋರುತ್ತದೆ ಅದು ಹೇಗಾದರಿರಲಿ ಅವರಿಗೆ ಮಡಿ ಮೈಲಿಗೆಗಳ ವಿವೇಕ ಚೆನ್ನಾಗಿತ್ತು ಇನ್ನೊಬ್ಬರ ಮಡಿಗೆ ಅವರು ವಿಗಾತ ತಂದವರಲ್ಲ ನಾವು ಒಂದು ಸಾರಿ ರೈಲು ಪ್ರಯಾಣ ಮಾಡುತ್ತಿದ್ದೆವು ತಿರ್ಚುನಾಪಳ್ಳಿಯಲ್ಲಿಯ ಹತ್ತಿರ ಯಾವುದೋ ಸ್ಟೇಷನಿನಲ್ಲಿ ಬೆಳಗಿನ ಜಾವ ಐದೂವರೆ ಗಂಟೆಗೆ ಅವರಿಂದ ನನಗೆ ಕರೆ ಬಂದಿತ್ತು ನಾನು ಅವರ ಕಂಪಾರ್ಟ್ಮೆಂಟಿಗೆ ಹೋಗಿ ನೋಡಿದಾಗ ಅವರು ಸ್ನಾನ ಮಾಡಿ ಪರಿಶುದ್ಧರಾಗಿದ್ದರು ನೀವು ಸ್ನಾನ ಮಾಡಿ ಆಯಿತೆ ಎಂದು ಕೇಳಿದರು ಭೋಜನ ವಿಧಾನ ಅವರು ತಮ್ಮ ಮನೆಯಲ್ಲಿದ್ದಾಗ ಭೋಜನಕ್ಕೆ ಬರುವ ರೀತಿಯನ್ನು ನೋಡಿದರೆ ಮೋಕ್ಷಗುಂಡಂ ಶ್ರೀನಿವಾಸ ಶಾಸ್ತ್ರಿಗಳ ಮೇಲ್ಪಂಕ್ತಿ ಚೆನ್ನಾಗಿ ಉಳಿದುಕೊಂಡಿದೆ ಎಂದು ತೋರುತ್ತಿತ್ತು ಅವರ ಭೋಜನದ ವೇಳೆ ಸಾಮಾನ್ಯವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಸ್ನಾನಾನಂತರ ವೈದಿಕ ಬ್ರಾಹ್ಮಣರಂತೆ ಕಚ್ಚೆ ಹಾಕಿ ಪಂಚಿ ಇಟ್ಟು ಹುತ್ತರಿಯವನ್ನು ಕೈಯಲ್ಲಿ ಟವಳು ಹಿಡಿದು ಮನೆಯ ಮೇಲೆ ಕೂಡುತ್ತಿದ್ದರು ಭೋಜನದ ಎಲೆ ದೊನ್ನೆ ಎಲ್ಲ ವೈದಿಕ ಕ್ರಮದಲ್ಲಿ ಇಲ್ಲಿ ಅವರ ಭೋಜನ ವಿಧಾನವನ್ನು ಕುರಿತು ಒಂದು ಮಾತನ್ನು ಹೇಳಬಹುದು ಅವರು ತಿನ್ನುತ್ತಿದ್ದದ್ದು ಸ್ವಲ್ಪ ಎರಡು ಪಲ್ಯ ಹುಳಿ ಸಾರು ಇನ್ನೇನಾದರೂ ಒಂದು ಪದಾರ್ಥ ಬೋಂಡ ಇತ್ಯಾದಿ ಇರುತ್ತಿದ್ದವು ಎಲ್ಲ ಪದಾರ್ಥಗಳು ಬಟ್ಟಲಿನಲ್ಲಿರುತ್ತಿದ್ದವು ಅವರು ಸಾಮಾನ್ಯವಾಗಿ ಬಟ್ಟೆಲಿನಿಂದ ಒಂದೋ ಎರಡೋ ಸ್ಪೂನುಗಳಷ್ಟನ್ನು ಮಾತ್ರ ತಿನ್ನುತ್ತಿದ್ದರು ಒಂದು ಪದಾರ್ಥವನ್ನು ಮೂರು ಚಮಚದಷ್ಟು ತಿಂದರೆಂದರೆ ಆ ಪದಾರ್ಥ ಬಹು ರುಚಿಯಾಗಿದೆ ಎಂದರ್ಥ ವಿಶ್ವೇಶ್ವರಯ್ಯನವರ ತಾಯಿ ಒಂದೊಂದು ದಿನ ಅವರಿಗೆ ಊಟ ವಿಶ್ವೇಶ್ವರಯ್ಯನವರು ಅದು ಬೇಡ ಇದು ಬೇಡ ಅದು ಹೆಚ್ಚಾಯಿತು ಸಾಕಾಯಿತು ಎಂದು ತಕರಾರು ಮಾಡುವರು ಆಕೆ ಬಿಡದೆ ಒಂದು ಪದಾರ್ಥವನ್ನು ತೋರಿಸಿ ಇದನ್ನು ತೆಗೆದುಕೋ ಇದೆಲ್ಲ ಇನ್ನು ಹೊಟ್ಟೆ ಸೇರುವವರೆಗೆ ನಾನು ಈ ಜಾಗದಿಂದ ಕದಲುವುದಿಲ್ಲ ಎಂದು ಹಠ ಮಾಡುವರು ನ್ಯಾಷನಲ್ ಡೆಲಿಕಸಿ ಅವರಿಗೆ ಬಹು ರುಚಿಯಾಗಿದ್ದ ಒಂದು ಸಾಮಾನು ಕಡಲೆಬೇಳೆಯ ಚಟ್ನಿ ಇದು ಚೆನ್ನಾಗಿದ್ದರೆ ಅದರಲ್ಲಿ ಕೆಲಸಿದ ಅನ್ನವನ್ನು ಮೂರು ಚಮಚಗಳಷ್ಟು ತಿನ್ನುವರು ಭಕ್ಷ್ಯಗಳಲ್ಲಿ ತುಂಬ ಇಷ್ಟವಾದದ್ದು ಒಬ್ಬಟ್ಟು ನನ್ನನ್ನು ಬೊಂಬಾಯಲ್ಲೋ ದೆಹಲಿಯಲ್ಲೋ ಕಂಡಾಗ ಊಟಕ್ಕೆ ಕರೆಯುವರು ನಾನು ಅನನುಕೂಲ ಸೂಚಿಸಿದರೆ ಆಹ್ವಾನವನ್ನು ಒತ್ತಿ ಹೇಳಿ ಇಂಗ್ಲೀಷಿನಲ್ಲಿ ವಿಶಾಲ್ ಹ್ಯಾವ್ ಅವರ್ ನ್ಯಾಷನಲ್ ಡೆಲಿಕಸಿ ನಮ್ಮ ರಾಷ್ಟ್ರೀಯ ಭಕ್ಷ್ಯವನ್ನು ಛಾತ್ಯಾಹಾರವನ್ನು ಭೋಜನ ಮಾಡೋಣ ಒಂದು ಆಕರ್ಷಣೀಯ ಮಾತನ್ನು ಹೇಳುವರು ನಾನು ಒಂದೆರಡು ಸಲ ಅದೇನು ನ್ಯಾಷನಲ್ ಡೆಲಿಕಸಿಯೋ ಎಂದು ಕುತೂಹಲದಿಂದ ಹೋಗಿ ನಿಜವನ್ನು ಕಂಡುಕೊಂಡೆ ನಮ್ಮ ಹಳೆಯ ಒಬ್ಬಟ್ಟು ಅವರ ನ್ಯಾಷನಲ್ ಡೆಲಿಕಸಿ ಅವರು ತಿನ್ನುತ್ತದ್ದು ಒಂದು ಒಬ್ಬಟ್ಟಿನ ಮಧ್ಯಭಾಗದ ಅಂಗೈಯಷ್ಟು ಮೃದುವಾದ ಭಾಗವನ್ನು ಈ ಚೂರು ಒಬ್ಬಟ್ಟಿಗೆ ಅಷ್ಟು ದೊಡ್ಡ ಗೌರವವನ್ನು ಕೊಡುತ್ತಿದ್ದರು ಅವರು ಬೆಳಗಿನ ಹೊತ್ತು ಹೊರಗೆ ಸಂಚಾರ ಮಾಡಿಕೊಂಡು ಬಂದ ಮೇಲೆ ಒಂದು ಸಣ್ಣ ಬಟ್ಟಲು ಬೇಯಿಸಿದ ಸೇಬಿನ ನೀರನ್ನು ಕುಡಿಯುತ್ತಿದ್ದರು ಹೀಗೆ ಅನ್ನಪಾನಗಳ ವಿಷಯದಲ್ಲಿ ಅವರು ಯತಿಗಳಷ್ಟು ಮಿತಾಶಿಗಳಾಗಿ ನಿಯಮವಂತರಾಗಿದ್ದರು ಶಾಸ್ತ್ರ ವಿರೋಧವಿಲ್ಲ ಸಾಂಪ್ರದಾಯಿಕವಾಗಿ ಬಂದಿದ್ದ ಶಾಸ್ತ್ರಕರ್ಮಗಳನ್ನು ವಿಶ್ವೇಶ್ವರಯ್ಯನವರು ತೊರೆದಿದ್ದವರಲ್ಲ ಉಪಕರ್ಮದ ದಿವಸ ಪುರೋಹಿತರು ಕ್ಲುಪ್ತ ಕಾಲಕ್ಕೆ ಬರಬೇಕು ಮಂತ್ರ ಹೇಳಿ ಯಜ್ಞೋಪವೀತವನ್ನು ಮಂತ್ರಾಕ್ಷತೆಯನ್ನು ಮಣೆಯ ಮೇಲಿರಿಸಬೇಕು ಮಾಮೂಲಿನಂತೆ ದಕ್ಷಿಣ ತೆಗೆದುಕೊಂಡು ತೆರಳಬೇಕು ವಿಶ್ವೇಶ್ವರಯ್ಯನವರು ತಮ್ಮ ಪದ್ಧತಿಯಂತೆ ಹನ್ನೆರಡು ಗಂಟೆಗೆ ಸ್ನಾನ ಮಾಡಿ ಯಜ್ಞೋಪವೀತ ಧಾರಣ ಮಾಡಬೇಕು ಶ್ರದ್ಧಾದಿ ದಿವಸಗಳಲ್ಲಿ ಸಹ ಸ್ವತಃ ಕರ್ಮ ಮಾಡದಿದ್ದರು ಅವರ ತಮ್ಮಂದಿರು ಕರ್ಮ ನಡೆಸುತ್ತಿದ್ದಾಗ ವಿಶ್ವೇಶ್ವರಯ್ಯನವರು ಪವಿತ್ರ ಧರಿಸಿ ಅಲ್ಲಿ ಕುಳಿತಿರುತ್ತಿದ್ದರು ವಿಶ್ವೇಶ್ವರಯ್ಯನವರು ಸದಾಚಾರ ವಿಷಯಗಳಲ್ಲಿ ತಪ್ಪಿದವರಲ್ಲ ಸಂಪ್ರದಾಯದ ವಿಷಯಗಳಲ್ಲಿ ತಪ್ಪಿದವರಲ್ಲ ಅವರ ಭಕ್ತಿನಿಷ್ಠೆಗಳು ಲೋಕದ ನೋಟಕ್ಕಾಗಿ ನಡೆದವಲ್ಲ ಅವರು ತಮ್ಮ ಮತ ತತ್ವವನ್ನು ಅಂತರಂಗದಲ್ಲಿ ಕಾಪಾಡಿಕೊಂಡಿದ್ದರು ವಿಶ್ವೇಶ್ವರಯ್ಯನವರು ಎಷ್ಟೋ ಸಲ ನನ್ನನ್ನು ನೀನು ಓದುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದೀಯಾ ಈಗ ಏನು ಓದುತ್ತಿದ್ದೀ ಎಂದು ಕೇಳುತ್ತಿದ್ದರು ಪ್ರತಿದಿನವೂ ಮನುಷ್ಯನು ಬೆಳಿಗ್ಗೆಯೋ ಸಂಜೆಯೋ ಒಂದರ್ಧ ಗಂಟೆಯ ಹೊತ್ತಾದರೂ ಜೀವೋತ್ಕರ್ಷಕ್ಕೆ ಕೊಡುವ ಸದ್ಗ್ರಂಥವನ್ನು ಓದಬೇಕು ಸದ್ಗ್ರಂಥದ ಅವಲೋಕನದ ಅಭ್ಯಾಸವಿಲ್ಲದಿದ್ದರೆ ಬಹಳ ಗುರುತಪ್ಪಿತು ಎಂದು ಎಚ್ಚರಿಸುತ್ತಿದ್ದರು ಇಂಥವರು ವಿಭೂತಿ ಹಚ್ಚಿಕೊಳ್ಳಲಿಲ್ಲ ರುದ್ರಾಕ್ಷಿ ಧರಿಸಿಕೊಳ್ಳಲಿಲ್ಲ ಗುಡಿಗೆ ಹೋಗಲಿಲ್ಲ ಎಂದು ಯಾರಾದರೂ ಆಕ್ಷೇಪಿಸ ಯಾರೆ ವಿಭೂತಿ ರುದ್ರಾಕ್ಷಿ ಯಾತ್ರೆ ಇವು ಹೊರಗಣ ಲಾಂಛನಗಳು ಅಂತರಂಗದಲ್ಲಿ ತತ್ವ ನೆಲೆಸಿದ್ದರೆ ಹೊರಗಣ ಲಾಂಛನಗಳು ಇಷ್ಟಾನುಕೂಲಗಳಂತಿರಬಹುದಲ್ಲವೇ ವಿಶ್ವೇಶ್ವರಯ್ಯನವರು ನಾನು ಪೂರ್ವಾಚಾರನಿಷ್ಠನೆಂದು ಸಂಪ್ರದಾಯವಾದಿ ಎಂದು ತಿಳಿದುಕೊಂಡಿದ್ದಂತೆ ನನಗನ್ನಿಸಿತು ಅವರಿಗೆ ಆ ಅಭಿಪ್ರಾಯ ಹೇಗೆ ಉಂಟಾಯಿತೋ ನನಗೆ ತಿಳಿಯದು ಅದು ಸರಿಯಾದ ಅಭಿಪ್ರಾಯವೋ ಅಲ್ಲವೋ ಅದು ನನಗೆ ತಿಳಿಯದು ಆದರೆ ಅವರಲ್ಲಿ ಅಭಿಪ್ರಾಯವಿದ್ದದ್ದರಿಂದಲೋ ಹೇಗೋ ನನ್ನನ್ನು ಕುರಿತು ಮಹತ್ವದ ವಿಷಯಕವಾದ ಪ್ರಶ್ನೆಗಳನ್ನು ಎಂದಾದರೊಂದು ಸಲ ಎತ್ತುತ್ತಿದ್ದರು ಅಂಥ ಪ್ರಶ್ನೆಗಳಲ್ಲಿ ಮುಖ್ಯವಾದವು ಹೀಗೆ ನಾವು ನಾನಾ ದೇಶಗಳ ಜನಸಂಖ್ಯೆಯ ಲೆಕ್ಕಗಳನ್ನು ವಿಮರ್ಶೆ ಮಾಡಿ ನೋಡಿದರೆ ಪ್ರತಿಯೊಂದು ದೇಶದಲ್ಲಿಯೂ ಗಂಡಸರ ಸಂಖ್ಯೆಯು ಹೆಂಗಸರ ಸಂಖ್ಯೆಯು ಕೊಂಚ ಹೆಚ್ಚು ಕಡಿಮೆ ಸರಿಸಮವಾಗಿಯೇ ಇರುತ್ತವೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಲೆಕ್ಕವಿರುವ ಕಡೆ ಸಾವಿರಗಳಷ್ಟರ ವ್ಯತ್ಯಾಸ ಗಳನೀಯವೇನೂ ಅಲ್ಲ ಕೊಂಚವಾದ ಹೆಚ್ಚು ಕಡಿಮೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನೋಡಿದರೆ ಸ್ತ್ರೀ ಜನನ ಸಮನಾಗಿರುವಂತೆ ತೋರುತ್ತದೆ ಇದರ ಅರ್ಥವೇನಿರಬಹುದು ಇದೊಂದು ಗೊತ್ತಾದ ವ್ಯವಸ್ಥೆಯೇ ಅಥವಾ ಬರಿಯ ಆಕಸ್ಮಿಕವೇ ಇದು ಗೊತ್ತಾದ ವ್ಯವಸ್ಥೆಯಾದಲ್ಲಿ ಅದಕ್ಕೆ ಕಾರಣ ಯಾರಿರಬಹುದು ನಾನು ಇದಕ್ಕೆ ಉತ್ತರವಾಗಿ ಪಾಶ್ಚಾತ್ಯರು ಒಂದು ವ್ಯವಸ್ಥಿತವಾದ ನಮೂನೆ ಕಾಣುತ್ತಿರುವುದರಿಂದ ಅದಕ್ಕೊಂದು ಕಾರಣ ಇದ್ದೇ ಇರಬೇಕು ಎಂದು ವಾದಿಸುತ್ತಾರೆಂಬುದನ್ನು ಸಂಕ್ಷೇಪವಾಗಿ ಹೇಳಿ ಈ ರಚನೆಯ ಹಿಂದೆ ಒಂದು ಮಹಾಪ್ರಜ್ಞಾ ರೂಪವಾದ ಚೈತನ್ಯ ಉಂಟೆಂಬ ಮತ ಪ್ರಕ್ರಿಯೆಯನ್ನು ಹೇಳುತ್ತಿದ್ದೆ ಆದರೆ ಈ ನನ್ನ ಮಾತಿಗೆ ಮಾತಿನ ಮೇಲೆ ಅವರು ಚರ್ಚೆ ಬೆಳೆಸುತ್ತಿರಲಿಲ್ಲ ಇರಬಹುದು ಇದ್ದೀತು ಎಂದು ಹೇಳಿ ವಿಚಾರವನ್ನು ಬದಲಾಯಿಸುತ್ತಿದ್ದರು ನನ್ನ ಪ್ರತ್ಯುತ್ತರವನ್ನು ಅವರು ಮನಸ್ಸ ಅಂಗೀಕರಿಸಿದರೋ ಇಲ್ಲವೋ ನಾನು ಹೇಳಲಾರೆ ಆದರೆ ಮನಸ್ಸು ಆಗಾಗ ಇಂತಹ ಗಹನ ಗಂಭೀರಗಳಾದ ತಾತ್ವಿಕ ಪ್ರಶ್ನೆಗಳ ಕಡೆಗೆ ತಿರುಗುತ್ತಿತ್ತೆಂಬುದು ನನ್ನ ಮನಸ್ಸಿಗೆ ದೇಹವಾಗಿದೆಶ್ವೇಶ್ವರಯ್ಯನವರು ರಾಮಕೃಷ್ಣ ಪರಮಹಂಸರನ್ನು ನೋಡಿ ಮಾತನಾಡಿದ್ದರೆ ದಯಾನಂದ ಸರಸ್ವತಿ ಸ್ವಾಮಿಗಳನ್ನು ಕಂಡಿದ್ದರೆ ಈ ಬಗೆಯ ಪ್ರಶ್ನೆಗಳನ್ನು ಕೆಲ ಕೇಳಿದ್ದಾರೆ ಅಂಥವರನ್ನು ಕುರಿತು ಒಂದು ಮಾತನ್ನು ಹೇಳಬೇಕೆನ್ನಿಸುತ್ತದೆ ನೆರೆಗೆ ತಿಳಿದ ಮಟ್ಟಿಗೆ ವಿಶ್ವೇಶ್ವರಯ್ಯನವರು ಅಂಥ ಮಹಾಪುರುಷರನ್ನು ಹುಡುಕಿಕೊಂಡು ಅವರು ಹಾಗೆ ಹುಡುಕಬೇಕಾದ ಕಾರಣವೂ ಇರಲಿಲ್ಲ ಅವರು ಯಾವ ನಂಬಬೇಕು ಅದನ್ನು ಹೇಗೆ ಉಪಾಸನೆ ಮಾಡಬೇಕು ಎಂಬುದನ್ನು ತಮ್ಮೊಳಗೆ ನಿಶ್ಚಯಿಸಿಕೊಂಡಿದ್ದರು ಅವರಿಗೆ ಶಂಕೆ ಸಂದೇಹಗಳು ಬಂದಿದ್ದರಲ್ಲವೇ ಮತ್ತೊಬ್ಬರನ್ನು ಹುಡುಕಬೇಕಾದದ್ದು ನಮ್ಮ ಜನರಲ್ಲಿ ಸಾವಿರ ಮಂದಿ ಲಕ್ಷ ಮಂದಿ ಏನನ್ನು ನಂಬಿ ಬಾಳಿ ಬಾಳು ನಡೆಸುತ್ತಾರೋ ಅದೇ ಅಂತಾದ್ದೇ ವಿಶ್ವೇಶ್ವರಯ್ಯನವರಿಗೆ ಸಾಕಾಗಿತ್ತು ರಹಸ್ಯಗಳು ಅದ್ಭುತಗಳು ಪವಾಡಗಳು ಅತಿಮಾನುಷ ಕ್ರಿಯೆಗಳು ಇಂಥವುಗಳ ಕಡೆಗೆ ವಿಶ್ವೇಶ್ವರಿಯನವರ ಮನಸ್ಸು ತಿರುಗುತ್ತಿಲ್ತಿರಲಿಲ್ಲವೆಂದು ತೋರುತ್ತದೆ ಅವರ ದೃಷ್ಟಿ ಏನಿದ್ದರೂ ಸ್ವಕರ್ತವ್ಯದ ಮೇಲೆ ಮತ್ತು ಅವರ ಕರ್ತವ್ಯವು ಅವರಿಗೆ ಪ್ರತ್ಯಕ್ಷ ಲೋಕದಲ್ಲಿಯೇ ಕಾಣುತ್ತಿತ್ತು ಅಪ್ರತ್ಯಕ್ಷ ವಿಚಾರ ಅವರಿಗೆ ಅನವಶ್ಯವಾಗಿತ್ತು ತಮ್ಮ ಜೀವಿತ ಕಾಲದಲ್ಲಿ ತಾವು ಏನೇನು ಮಾಡಬೇಕು ತಾವು ಸಾಧಿಸಬೇಕಾದದ್ದೇನು ಈ ಜೀವಿತೋದ್ದೇಶಗಳನ್ನು ಅವರು ತಾವೇ ಗೊತ್ತು ಮಾಡಿಕೊಂಡಿದ್ದರಿಂದ ಅವರಿಗೆ ಬೇರೆ ವಿಚಾರ ಚರ್ಚೆಗಳು ಕಾಲವ್ಯರ್ಥ ಶ್ರಮವ್ಯರ್ಥವೆನ್ನಿಸಿರಬೇಕು ನಮ್ಮಲ್ಲಿ ಜಗಳಿಯ ಜಿಜ್ಞಾಸೆಯು ಹೊತ್ತು ಹೋಗದವರ ಹರಟೆಯು ಬುಡಭದ್ರವಿಲ್ಲದ ತರ್ಕವು ತತ್ವವಿಚಾರವೆಂದೆನಿಸಿಕೊಂಡು ಜನಕ್ಕೆ ಭ್ರಾಂತಿಯುಂಟು ಮಾಡಿ ಆಯಸ್ಸನ್ನು ತಿಂದು ಅಪರೂಪವಲ್ಲ ವಿಶ್ವೇಶ್ವರಿಯನವರಿಗೆ ಅಂಥದ್ದರಲ್ಲಿ ಸಹನೆಯಿಲ್ಲ ನಮ್ಮ ಕರ್ತವ್ಯ ನಮ ನಮಗೆ ಪ್ರತ್ಯಕ್ಷ ಪ್ರಪಂಚದಲ್ಲಿ ಎದ್ದು ಕಾಣುತ್ತಿದೆ ಅದನ್ನು ಮಾಡಿ ಮುಗಿಸಿದರೆ ನಾವು ಧನ್ಯರು ಎಂಬುದು ಅವರ ಮತ ಒಂದು ಸಾರಿ ನಾನು ಚಿಕ್ಕಬಳ್ಳಾಪುರದ ಕಡೆ ಹೋಗಿ ಮುದ್ದೇನಹಳ್ಳಿ ಪ್ರಾಂತ ಸುತ್ತಾಡಿ ಬಂದಿದ್ದೆ ಒಂದೆರಡು ವಾರದೊಳಗೆ ಕಂಡಾಗ ನಾನು ಹೇಳಿದೆ ನಾನು ನಿಮ್ಮ ಊರಿಗೆ ಹೋಗಿದ್ದೆ ಅಲ್ಲಿ ಯಾರೋ ಮುದುಕರು ಒಂದು ಕಾಗದವನು ತೋರಿಸಿ ಅದರಲ್ಲಿ ಅದರಲ್ಲಿದ್ದದ್ದು ನಿಮ್ಮ ತಂದೆಯವರ ಕೈ ಹೇಳಿದರು ನೀನು ಅದನ್ನು ನೋಡಿದೆಯಾ ನೋಡಿದ್ದೆ ಅದರಲ್ಲಿ ಏನು ಬರೆದಿದ್ದರು ಉಪನಿಷದ್ ವಾಕ್ಯಗಳನ್ನು ಭ್ರಮವಿದೋತಿ ಇತ್ಯಾದಿಯಾಗಿ ಅವರು ಏನೇನೋ ಮಾಡಿಕೊಳ್ಳುತ್ತಿದ್ದರು ಆ ದೊಡ್ಡ ಮನುಷ್ಯರು ಬೆಳಿಗ್ಗೆ ಐದು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಏನೇನೋ ಹೇಳಿಕೊಳ್ಳುತ್ತಿದ್ದರು ಆರು ಗಂಟೆ ಹೊತ್ತು ವೇಸ್ಟ್ ಹೀಗೆ ಹೇಳಿ ನಕ್ಕರು ವಂಶ ಮಹಿಮೆ ನಾನು ಹಾಗೆ ಅವರು ವೇಸ್ಟ್ ಮಾಡಿದ್ದರ ಫಲವನ್ನು ಹೊತ್ತು ನಾವು ಅನುಭವಿಸಿ ಸಂತೋಷ ಪಡುತ್ತಿದ್ದೇವೆ ಏನದು ನಾನು ಕೈಯನ್ನು ಅವರ ಕಡೆಗೆ ತೋರಿಸಿ ಹೇಳಿದೆ ಕೃಷ್ಣರಾಜಸಾಗರ ಭದ್ರಾವತಿ ನಾನು ವಾಕ್ಯ ಮುಗಿಸಲು ಅವರು ಅವಕಾಶ ಕೊಡದೆ ಹೇಳಿದರು ಅದೆಲ್ಲ ಸರಿ ಈಗ ನಾವು ಏನಾಗಿದ್ದೇವೆ ನಾನು ನನ್ನ ಮನಸಿನಲ್ಲಿದ್ದ ವಾಕ್ಯ ಸರಣಿಯನ್ನು ಮುಂದುವರಿಸಿದೆ ಪ್ರೊಫೆಸರ್ ಜಾಲಿ ಎಂಬ ಪ್ರಸಿದ್ಧ ಜರ್ಮನ್ ವಿದ್ವಾಂಸನು ಹಿಂದೂ ಧರ್ಮ ಗ್ರಂಥಗಳನ್ನು ಕುರಿತು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಐದಾರು ಉಪನ್ಯಾಸಗಳನ್ನು ಕೊಟ್ಟ ಅದರಲ್ಲಿ ನ ನಂದ ಪಂಡಿತ ಮೊದಲಾದ ನಿಬಂಧಕಾರರ ಚರಿತ್ರೆಗಳನ್ನು ಸಂಕ್ಷೇಪವಾಗಿ ಹೇಳಿದ್ದಾನೆ ಆ ಮಹಾಪಂಡಿತರುಗಳ ವಂಶಗಳಲ್ಲಿ ಆರು ಏಳು ಎಂಟು ಒಂಬತ್ತು ತಲೆಮಾರು ತರೇ ತಲೆಮಾರುಗಳವರೆಗೂ ವಿದ್ವತ್ತೆಯ ಸಂಪ್ರದಾಯ ಬೆಳೆದು ಬಂದದ್ದನ್ನು ನೋಡಿ ಜಾಲಿ ತನ್ನ ಆಶ್ಚರ್ಯವನ್ನು ವ್ಯಕ್ತಪರಿ ತಂದೆ ಮಗ ಮೊಮ್ಮಗ ತಮ್ಮನ ಮಕ್ಕಳು ಮೊಮ್ಮಕ್ಕಳು ಈ ಪರಂಪರೆಯಲ್ಲಿ ಪ್ರತಿಯೊಬ್ಬನು ಮೂರು ನಾಲ್ಕು ಶಾಸ್ತ್ರಗಳಿಗೆ ಅಧಿಕಾರಿಯಾಗಿ ಪ್ರಮಾಣಭೂತವಾದ ಗ್ರಂಥಗಳನ್ನು ಬರೆದಿದ್ದಾರೆ ಬರೆದಿದ್ದಾನೆ ತರ್ಕ ವ್ಯಾಕರಣ ಪೂರ್ವ ಮೀಮಾಂಸಾ ಶ್ರೌತ ಧರ್ಮಶಾಸ್ತ್ರ ದತ್ತಕ ಸಂಪ್ರದಾಯ ದಯಾ ಭಾಗವಿದಿ ಹೀಗೆ ನಾನಾ ಪ್ರಕರಣಗಳನ್ನು ಕುರಿತು ಸ್ವತಂತ್ರ ವಿಚಾರದಿಂದ ಗ್ರಂಥ ರಚನೆ ಮಾಡಿದ್ದಾರೆ ಇದು ವಂಶ ಪಾರಂಪರ್ಯದ ಪ್ರಭಾವ ಇಂತಾದ್ದು ಇನ್ನಾವ ದೇಶದಲ್ಲಿಯೂ ಕಾಣಬರುತ್ತಿಲ್ಲ ಹೀಗೆಂದು ಪ್ರೊಫೆಸರ್ ಜಾಲಿಯು ವಂಶ ಮಹಿಮೆಯನ್ನು ಕೊಂಡಾಡಿದ್ದಾನೆ ವಿಶ್ವೇಶ್ವರಯ್ಯನವರು ತಮ್ಮ ಪಲ್ಲವಿಗೆ ಹಿಂತಿರುಗಿದರು ಅದೆಲ್ಲ ಸರಿ ಈಗ ನಾವು ಏನಾಗಿದ್ದೇವೆ ಹಿಂದೆ ವಿಪಿ ಮಾಧವರಾಯರಿಗೆ ಹಾಕಿದ್ದ ಪ್ರಶ್ನೆ ಇದೆ ತಾನೆ ಅಭಿಮಾನ ವಿಶ್ವೇಶ್ವರಯ್ಯನವರು ಗೃಹ ಜೀವನದಲ್ಲಿ ಮಮತೆ ವಿಶ್ವಾಸಗಳಿಂದ ತುಂಬಿದ್ದವರು ದಿವಾನರ ಆಗಿದ್ದಾಗ ವಾರಕ್ಕೆ ಎರಡು ಮೂರು ಸಾರಿ ತಮ್ಮ ಸೋದರ ಮಾವಂದಿರೋ ಎಚ್ ರಾಮಯ್ಯನವರ ಮನೆಗೆ ಹೋಗಿ ಅಲ್ಲಿ ಕೊಂಚ ಹೊತ್ತಿದ್ದು ಹಿಂತಿರುಗುವರು ಅರಳೆಪೇಟೆಯಲ್ಲಿ ತಂಗಿಯ ಮನೆಗೆ ಬರುವರು ಒಂದೊಂದು ದಿನ ಏನು ಅಡಿಗೆ ಮಾಡಿದ್ದೆ ಎಂದು ವಿಚಾರಿಸುವರು ಅವರಿಗೆ ತುಂಬ ಇಷ್ಟವಾದ ಪದಾರ್ಥ ಹುಳಿಯೋ ಗೊಜ್ಜೋ ಏನಾದರೂ ಇದ್ದರೆ ಅದರಲ್ಲಿ ಒಂದು ತುತ್ತು ಅನ್ನ ಕಲಿಸಿಕೊಡುವಂತೆ ಹೇಳುವರು ಕೇಳುವರು ಅದನ್ನು ತಮ್ಮೊಡನೆ ತೆಗೆದುಕೊಂಡು ಹೋಗುವರು ಅಥವಾ ಅಲ್ಲಿಯೇ ತಿನ್ನುವರು ಮಕ್ಕಳನ್ನು ಮಾತನಾಡಿಸುವರು ಮಕ್ಕಳ ವಿಷಯದಲ್ಲಿ ಅವರಿಗಿದ್ದ ಈ ಪ್ರೀತಿ ಕಡೆಯವರೆಗೂ ಇದ್ದ ಗುಣ ನೂರು ವರ್ಷ ವಯಸ್ಸಾದ ಮೇಲೆ ಕೂಡ ಬೆಳಿಗ್ಗೆ ಉಪಹಾರಕ್ಕೆ ಕೂಡುವಾಗ ಮೊಮ್ಮಗೂ ಹತ್ತಿರವಿರಬೇಕು ಅದಕ್ಕೆ ಚೆನ್ನಾಗಿ ಬಟ್ಟೆ ಹಾಕಿರಬೇಕು ಅದರ ಜೊತೆಯಲ್ಲಿ ಮಾತನಾಡಿಕೊಂಡು ತಿಂಡಿ ತಿನ್ನಬೇಕು ಬಂಧುವರ್ಗದವರ ಅಸಂತೃಪ್ತಿ ವಿಶ್ವೇಶ್ವರಯ್ಯನವರು ಬಂಧು ಬಳಗದವರನ್ನು ಪ್ರೀತಿಸುತ್ತಿದ್ದರು ಆದರೆ ಅದು ಕೇವಲ ವ್ಯಕ್ತಿ ವಿಷಯಗಳಲ್ಲಿ ಸರಕಾರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಾತ್ರ ಅವರು ಯಾರೋ ಇವರು ಯಾರೋ ಕುಲ ಸಂಬಂಧ ಜಾತಿ ಸಂಬಂಧಗಳು ಅಧಿಕಾರ ಸ್ಥಾನದಲ್ಲಿದ್ದಾಗ ಕೂಡ ಬರುತ್ತಿರಲಿಲ್ಲ ಅವರ ಒಬ್ಬನೊಬ್ಬ ಬಂಧುಗಳು ನನ್ನ ಸ್ನೇಹಿತರು ನನ್ನನ್ನು ಕಂಡಾಗಲೆಲ್ಲ ತೆಲುಗಿನಲ್ಲಿ ಹೀಗೆ ಕೇಳುತ್ತಿದ್ದರು ಏನಯ್ಯ ಹೊಗಳಿದ್ದು ಹೊಗಳಿದ್ದೆ ನೀನು ನಮ್ಮ ವಿಶ್ವೇಶ್ವರಯ್ಯನನ್ನು ಬಹಳ ಬಹಳ ಮಾಡಿದ ಎಲ್ಲರಿಗೂ ನನಗೇನು ಮಾಡಿದ್ದಾನೆ ನೋಡು ಇಪ್ಪತ್ತು ವರ್ಷದ ಹಿಂದೆ ಇದ್ದ ಇದ್ದೇನೆ ಅದೇ ಹರಕುಲುಕೋಟು ಅದೇ ಹಳೆಯ ಗುಮಾಸ್ತಗಿರಿ ಅದೇ ಹಳೆಯ ಕಚೇರಿ ಸಾಮಾನ್ಯವಾಗಿ ಅವರ ಬಂಧುವರ್ಗದಲ್ಲಿ ಬಹುಮಂದಿಗೆ ವೈಯಕ್ತಿಕ ದೃಷ್ಟಿಯಿಂದ ಅಸಂತೃಪ್ತಿ ವಿಶ್ವೇಶ್ವರಯ್ಯನವರು ತಮಗೆ ಏನನ್ನೂ ಮಾಡಲಿಲ್ಲವೆಂದು ಆದರೆ ಒಂದು ರಹಸ್ಯವನ್ನು ಹೇಳುತ್ತೇನೆ ತಿಂಗಳು ತಿಂಗಳು ವಿಶ್ವೇಶ್ವರಯ್ಯನವರು ಒಂದು ಬಾರಿ ಬಲಗನ್ನು ತಮ್ಮ ಬಂಧುವರ್ಗದಲ್ಲಿ ಬಡವರೆಂದು ಅರ್ಹರೆಂದು ತಮಗೆ ತಿಳಿದವರಲ್ಲಿ ಹಂಚಿ ಹಂಚಿಸುತ್ತಿದ್ದರು ತಮ್ಮ ಸಮೀಪ ಬಂಧುಗಳಲ್ಲಿ ಯಾರನ್ನೂ ಕಷ್ಟಕ್ಕೆ ಬಿಡಲಿಲ್ಲ ಆಪ್ತ ಸಹಾಯಕರ ಆಯ್ಕೆ ವಿಶ್ವೇಶ್ವರಯ್ಯನವರು ತಮ್ಮ ಅಧಿಕಾರಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳಲ್ಲಿಯೂ ಕುಲಜಾತಿಗಳ ಅಭಿಮಾನವನ್ನು ಬಂಧು ಮಿತ್ರ ದಾಕ್ಷಿಣ್ಯವನ್ನು ಎಲ್ಲ ಬಗೆಯ ಹಂಗುಗಳನ್ನು ಬಹುದೂರವಾಗಿ ಪರಿವರ್ಜಿಸಿದ್ದವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಸಂಗತಿಗಳು ಜ್ಞಾಪಕಕ್ಕೆ ಬರುತ್ತವೆ ಸಾವಿರದ ಒಂಬೈನೂರ ಹನ್ನೆರಡರ ಸುಮಾರಿನಲ್ಲಿ ನಾನು ಚಿಕ್ಕಪೇಟೆಯಲ್ಲಿ ಒಂದು ಕಟ್ಟಡದ ಮಹಡಿಯ ಮೇಲೆ ಒಂದು ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದೆ ಅದು ವಿಶಾಲವಾದ ಕೊಠಡಿ ಒಂದು ದಿನ ಅಲ್ಲಿಗೆ ನನ್ನ ಮಿತ್ರರಾದ ದಿವಂಗತ ಎನ್ ಕೃಷ್ಣಸ್ವಾಮಯ್ಯರವರು ಬಂದರು ಅವರು ಕೆ ಎಸ್ ಕೃಷ್ಣಯ್ಯ ರವರ ಅಣ್ಣಂದಿರು ಮತ್ತು ಸೆಕ್ರೆ ಉದ್ಯೋಗದಲ್ಲಿದ್ದವರು ಅವರು ಹೇಳಿದರು ಅಯ್ಯ ಒಬ್ಬಾತ ನನ್ನ ಸಹೋದ್ಯೋಗಿಯಾಗಬಹುದಾದವರು ಈಗ ತಾನೇ ಬೆಂಗಳೂರಿಗೆ ಬಂದಿದ್ದಾರೆ ಶ್ರೀನಿವಾಸಾಚಾರ್ ಎಂಬುವರು ಮದರಾಸಿನ ಅವರು ಚೀಫ್ ಇಂಜಿನಿಯರ್ ವಿಶ್ವೇಶ್ವರಯ್ಯನವರ ಆಪ್ತ ಗುಮಾಸ್ತ ಆತನಿಗೆ ಬೆಂಗಳೂರು ತೀರಾ ಒಬ್ಬರೇ ಬಂದಿದ್ದಾರೆ ಅವರಿಗೆ ನಿನ್ನ ಕೊಠಡಿಯಲ್ಲಿ ಮೂರು ನಾಲ್ಕು ದಿನ ಜಾಗ ಕೊಡು ಅಷ್ಟರಲ್ಲಿ ಅವರು ಮನೆ ಮಾಡಿಕೊಳ್ಳುತ್ತಾರೆ ಈಗ ಜಾಗವಿಲ್ಲದೆ ಪೇಚಾಡುತ್ತಿದ್ದಾರೆ ನಾನು ಸಂತೋಷದಿಂದ ಆಗಬಹುದೆಂತೆ ವಿಶ್ವೇಶ್ವರಯ್ಯನವರು ದಿವಾನರಾದ ಮೇಲೆ ಶ್ರೀನಿವಾಸಾಚಾರ್ಯರು ಸೆಕ್ರೆಟರಿಯೇಟಿ ಸೆಕ್ರೆಟೇರಿಯೇಟಿನಲ್ಲಿ ಉದ್ಯೋಗಸ್ಥರಾದರು ಕೆಲವು ಜನ ಈ ವಿಷಯದಲ್ಲಿ ಗುಲ್ಲೆಬಿಸಿದರು ಬಹುದಿನ ಸರ್ವಿಸ್ ಮಾಡಿ ಬಟ್ಟಿಗಾಗಿ ಕಾದಿರುವವರು ಬೆಂಗಳೂರಿನಲ್ಲಿ ಎಷ್ಟೋ ಮಂದಿ ಇರುವಾಗ ಈ ಮನುಷ್ಯ ಇಲ್ಲಿಂದಲೋ ಬಂದವನನ್ನು ಏಕೆ ಹೀಗೆ ಒಳ್ಳೆಯ ಸಂಬಳಕ್ಕೆ ನಿಯಮಿಸಬೇಕು ಈ ಆಕ್ಷೇಪಣೆ ವಿಶ್ವೇಶ್ವರಯ್ಯನವರ ಕಿವಿಮುಟ್ಟಿತು ಶ್ರೀನಿವಾಸಾಚಾರ್ಯರು ವಿಶ್ವೇಶ್ವರಯ್ಯನವರು ತಮ್ಮ ಉತ್ತರವನ್ನು ನನಗೂ ತಿಳಿಯ ಶ್ರೀನಿವಾಸಾಚಾರ್ಯರು ಬಹು ವರ್ಷಗಳಿಂದ ನನ್ನಲ್ಲಿ ಕೆಲಸ ಮಾಡಿದ್ದಾರೆ ನಾನು ಹೈದರಾಬಾದಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಇವರ ಸಹಾಯ ನನಗೆ ಬಹಳ ದೊಡ್ಡದಾಗಿತ್ತು ಅವರು ನನ್ನ ಮರ್ಜಿಯನ್ನು ತಿಳಿದುಕೊಂಡಿದ್ದಾರೆ ನಾನು ಕಾಗದ ನೋಡುವ ಬಗೆ ಹೇಗೆ ನಾನು ಮಾಡಿಕೊಳ್ಳುವ ಗುರುತುಗಳ ಅರ್ಥವೇನು ನನಗೆ ಬೇಕಾದ ಹಿಂದಿನ ದಾಖಲೆಗಳೇನು ನಾನು ಡ್ರಾಫ್ಟ್ ತಯಾರಿಸುವುದು ಹೇಗೆ ಪ್ಲಾನುಗಳನ್ನು ಹೇಗೆ ಸಿದ್ಧಪಡಿಸುತ್ತೇನೆ ಯಾವ ಯಾವ ಹೊತ್ತಿನಲ್ಲಿ ನನಗೆ ಯಾವ ಯಾವ ಕೆಲಸ ಮಾಡುವುದು ಅಭ್ಯಾಸ ಈ ನಾನಾ ವ್ಯಕ್ತಿ ವೈಶಿಷ್ಟ್ಯಗಳನ್ನೆಲ್ಲ ಅವರು ತಿಳಿದುಕೊಂಡು ಅದಕ್ಕೆ ಹೊಂದ ಹೊಂದಿಕೊಂಡಿದ್ದಾರೆ ಈಗ ಇಂಥ ಸಹಾಯಕರಿಲ್ಲದೆ ಹೋದರೆ ನನಗೆ ಕೈ ಮುರಿದಂತಾಗುತ್ತದೆ ಕೆಲಸಗಳು ಸಡಿಲಬಿದ್ದು ತಡವಾಗುತ್ತವೆ ಈ ನನ್ನ ದೌರ್ಬಲ್ಯದ ಕಾರಣದಿಂದ ನಾನು ಆತನ ಸಹಾಯವನ್ನು ಅಪೇಕ್ಷಿಸಬೇಕಾಗಿದೆ ಇದುವರೆಗೂ ನನ್ನ ಸ್ವಂತ ಸರ್ವಿಸಿನಲ್ಲಿದ್ದ ಆತ ಈಗ ಸರ್ಕಾರದ ಚಾಕರಿ ಬೇಕೆನ್ನುತ್ತಾನೆ ಆತನಿಗು ಮಧ್ಯ ವಯಸ್ಸಾಯಿತು ಆದದರಿಂದ ತನ್ನ ಭವಿಷ್ಯದ ವಿಷಯದಲ್ಲಿ ಆತನ ಚಿಂತೆ ಸ್ವಾಭಾವಿಕವಾಗಿದೆ ಈ ಒಂದು ವಿಷಯದಲ್ಲಿ ನಾನು ಒಂದು ವಿಶೇಷ ರೀತಿಯ ರಿಯಾಯಿತಿಯನ್ನು ಕೋರಬೇಕಾಗಿದೆ ಶ್ರೀಮನ್ ಮಹಾರಾಜರಿಗೂ ಇದನ್ನು ತಿಳಿಸಿದ್ದೇನೆ ನೀವು ಅದಕ್ಕೆ ಒಪ್ಪಿಗೆ ಕೊಡಬೇಕು ಈ ಉತ್ತರವನ್ನು ಕೇಳಿದವರು ಆಕ್ಷೇಪಣೆ ಮಾಡಿದವರ ಬಾಯಿ ಮುಚ್ಚಿಸಿದರು ಹುದ್ದೆ ಏನೋ ಭಾರಿ ಹುದ್ದೆಯಲ್ಲ ಕ್ಲಾರ್ಕಿನದು ಗುಮಾಸ್ತಗಿರಿ ಈ ಸಣ್ಣ ವಿಷಯಕ್ಕೆ ರಗಳೇ ಯುಕ್ತವಲ್ಲವೆಂದು ಎಲ್ಲರೂ ಅಭಿಪ್ರಾಯಪಟ್ಟರು ಶ್ರೀನಿವಾಸಾಚಾರ್ಯರು ಕಾರ್ಯಾಧ್ಯಕ್ಷರು ಶೀಘ್ರ ಲಿಪಿ ಟೈಪ್ ರೈಟಿಂಗ್ ವಿದ್ಯೆಗಳಲ್ಲಿ ಪ್ರವೀಣರು ಮಿತಭಾಷೆಗಳು ತಮ್ಮ ಉದ್ಯೋಗದ ಕರ್ತವ್ಯಕ್ಕೆ ಸಂಬಂಧಪಡದ ಯಾವ ಮಾತಿಗೂ ಬರುವವರಲ್ಲ ತಮ್ಮ ಕಾರ್ಯವನ್ನು ಬಾಕಿ ಉಳಿಸುವವರಲ್ಲ ವಿಶ್ವೇಶ್ವರಯ್ಯನವರ ನಿಶ್ಚಿತವಾದ ಶಿಸ್ತಿಗೆ ತಕ್ಕಂತೆ ಇದ್ದವರು ಕ್ರಮೇಣ ಸೆಕ್ರೆಟೇರಿಯೇಟಿನ ರಿಜಿಸ್ಟ್ರಾರರಾದರು ಎಲ್ಲರಿಂದ ಎಲ್ಲರಿಂದರೂ ಒಳ್ಳೆಯವರೆನಿಸಿಕೊಂಡಿದ್ದರು ವಿಶ್ವೇಶ್ವರಯ್ಯನವರು ವಿಶ್ರಾಂತರಾದ ಬಳಿಕ ಶ್ರೀನಿವಾಸಾಚಾರ್ಯರ ತಮ್ಮಂದಿರು ಷಡಗೋಪಾಚಾರ್ಯರು ವಿಶ್ವೇಶ್ವರಯ್ಯನವರ ಆಪ್ತ ಸಹಾಯಕರಾದರು ಇವರು ಅಣ್ಣಂದಿರಂತೆ ಕರ್ತವ್ಯನಿಷ್ಠರೆಂದು ಮೆಚ್ಚುಗೆ ಸಂಪಾದಿಸಿಕೊಂಡರು ಬಿ ವೆಂಕೋಬರಾಯರ ಆಯ್ಕೆ ಇನ್ನೊಂದು ಸಂಗತಿ ವಿಶ್ವೇಶ್ವರಯ್ಯನವರ ದಿವಾನಗಿರಿಯ ಎರಡನೆಯ ವರ್ಷದಲ್ಲಿ ಶಿಲ್ಪಕಲೆಯಲ್ಲಿ ಒಬ್ಬಾತನನ್ನು ತಯಾರು ಮಾಡಿಸಬೇಕೆಂದು ಸರ್ಕಾರವು ಒಂದು ಸ್ಕಾಲರ್ಷಿಪ್ ವೇತನವನ್ನು ಒಬ್ಬಾತನಿಗೆ ಕೊಟ್ಟು ಆತನು ಬೊಂಬಾಯಿಯ ವಿಕ್ಟೋರಿಯಾ ಜೂಬಲಿ ಇನ್ಸ್ಟಿಟ್ಯೂಟಿನಲ್ಲಿ ಒಂದು ವರ್ಷ ಕಲಿಯತಕ್ಕದ್ದೆಂದು ತೀರ್ಮಾನಿಸಿ ಆ ಸ್ಕಾಲರ್ಶಿಪ್ ಬಗೆಗೆ ಅಪೇಕ್ಷಾ ಪತ್ರಗಳನ್ನು ಬರಮಾಡಿಕೊಂಡು ಅವುಗಳ ಪೈಕಿ ವೆಂಕೋಬರಾವ್ ಎಂಬಾತನ ಅರ್ಜಿಯನ್ನು ಅಂಗೀಕಾರ ಮಾಡಿದ್ದಾಯಿತು ಈ ವಿಷಯದಲ್ಲಿಯೂ ಕೊಂಚ ಆಕ್ಷೇಪಣೆ ಹೊರಟು ಅಂತ ಪತ್ರವೊಂದು ಕರ್ನಾಟಕ ಪತ್ರಿಕೆಯಲ್ಲೇ ಪ್ರಕಟವಾಗಿತ್ತು ದಿವಾನರು ಅದನ್ನು ನೋಡಿದರು ಆ ವಿಚಾರಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಅಪೇಕ್ಷಾ ಪತ್ರಗಳನ್ನು ಅವರ ಆಪ್ತ ಕಾರ್ಯದರ್ಶಿಯ ಮೂಲಕ ನನಗೆ ಕಳುಹಿಸಿ ಆ ಅಪೇಕ್ಷಾ ಪತ್ರಗಳಲ್ಲಿ ಯಾವುದು ಅತ್ಯಂತ ಯೋಗ್ಯವೋ ಅದನ್ನು ನಾನೇ ಆರಿಸಿ ತಿಳಿಸಬೇಕೆಂದರು ನಾನು ಆ ಅಪೇಕ್ಷಾ ಪತ್ರಗಳನ್ನೆಲ್ಲ ಜಾಗರೂಕತೆಯಿಂದ ವಿಮರ್ಶೆ ಮಾಡಿದೆ ಒಂದು ಅಪೇಕ್ಷಾ ಪತ್ರದ ಜೊತೆಯಲ್ಲಿ ಅಪೇಕ್ಷಕನು ತನ್ನ ಕಲಾಪರಿಚಯವನ್ನು ಮಾಡಿಕೊಂಡಿರುವುದಕ್ಕಾಗಿ ತನ್ನ ಕೆಲಸಗಾರಿಕೆಯ ಮಾದರಿಗಳನ್ನು ಕೊಟ್ಟಿದ್ದ ಸ್ಕಾಲರ್ಶಿಪ್ಪಿನ ಉದ್ದಿಷ್ಟ ವಿಷಯ ದೇವಾಲಯದ ಶಿಲ್ಪಕಲೆ ಈ ಅಪೇಕ್ಷಕನು ತನ್ನ ಕೆಲಸಗಾರಿಕೆಯ ಮಾದರಿಗಳಲ್ಲಿ ದೇವಾಲಯದ ಕಂಬಗಳು ಬೋದಿಗೆಗಳು ಅದರ ಮೇಲಿರುವ ವಿಗ್ರಹಗಳು ಇವನ್ನೆಲ್ಲಾ ಬರೆದು ತೋರಿಸಿದ್ದ ಮತ್ತು ತನ್ನ ಉರುನಿಂದ ಕಮಲ ಹಂಸ ಯಕ್ಷಿಣಿ ಮುಂತಾದ ಆಕೃತಿಗಳನ್ನು ಕಾಗದದಿಂದ ಮೇಲಕ್ಕೆ ಬಿಸಿ ಉಪು ಚಿತ್ರಗಳನ್ನು ಇರಿಸಿದ್ದ ಈ ಮಾದರಿಗಳನ್ನು ನೋಡಿ ನನಗೆ ಸಂತೋಷವಾಗಿ ಅವುಗಳ ಲೇಖನವನ್ನು ಆರಿಸಿ ಹೇಳಿದೆ ಆಮೇಲೆ ದಿವಾನರ ಕಾರ್ಯದರ್ಶಿ ನೀವು ಆರಿಸಿರುವ ಅಪೇಕ್ಷಕನಿಗೆ ಈ ಸ್ಕಾಲರ್ಶಿಪ್ ಕೊಟ್ಟಿರುವುದು ಆತನೇ ವೆಂಕೋಬರಾವ್ ಎಂದರು ಆ ವೇಳೆಗೆ ನನಗೆ ಬಂಕಾಪುರದ ವೆಂಕೋಬರಾಯರ ಪರಿಚಯವಿರಲಿಲ್ಲ ಅವರನ್ನು ಕಂಡಿದ್ದೆ ಆದರೆ ಅವರಿಗೆ ಕಲಾ ಪರಿಶ್ರಮ ಉಂಟೆಂಬ ಸಂಗತಿ ನನಗೆ ತಿಳಿದಿರಲಿಲ್ಲ ವೆಂಕೋಬರಾಯರು ಬೆಂಬಾಯಿಗೆ ಹೋಗಿ ಅಭ್ಯಾಸ ಮಾಡಿ ಬಂದ ಮೇಲೆ ಅವರನ್ನು ಶಾಸನದ ಇಲಾಖೆಯ ಶಿಲ್ಪಜ್ಞರನ್ನಾಗಿ ನೇಮಿಸಿದರು ವೆಂಕೋಬರಾಯರು ಮೈಸೂರು ವಾಸ್ತುಶಿಲ್ಪವನ್ನು ಕುರಿತು ಕನ್ನಡದಲ್ಲಿ ಗ್ರಂಥ ಬರೆದಿದ್ದಾರೆ ಕೃಷ್ಣಶಾಸ್ತ್ರಿಗಳವರು ಮೊದಲನ್ನು ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದರು ಕಾಲಕ್ರಮದಲ್ಲಿ ಬಿ ವೆಂಕೋಬರಾಯರು ಕರ್ನಾಟಕ ಸಂಘದ ಕಾರ್ಯಸ್ಥರಾಗಿದ್ದಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಕೆಲ ಕಾರ್ಯದರ್ಶಿಯಾಗಿದ್ದು ನಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾದರು ಹೊರಗಿನವರಿಗೆ ಉದ್ಯೋಗಾವಕಾಶ ಸಾವಿರದ ಒಂಬೈನೂರ ಇಪ್ಪತ್ತೆರಡು ವಿಶ್ವೇಶ್ವರಯ್ಯನವರು ಭದ್ರಾವತಿ ಕಾರ್ ಕಾನೆಯ ಮೇಲ್ವಿಚಾರಣೆಯ ಭಾರವನ್ನು ವಹಿಸಿಕೊಂಡಿದ್ದರಷ್ಟೇ ಆ ಸಮಯದಲ್ಲಿ ರೈ ಆ ವಿಎಸ್ ಶ್ರೀನಿವಾಸ ಶಾಸ್ತ್ರಿಗಳವರು ತಮ್ಮ ಮಿತ್ರಗೋಷ್ಠಿಯ ಸಮೇತರಾಗಿ ಭದ್ರಾವತಿಗೆ ಭೇಟಿ ಕೊಟ್ಟರು ಆಗೋಷ್ಠಿಯಲ್ಲಿ ರಾವ್ ಬಹದ್ದೂರ್ ಡಾಕ್ಟರ್ ಸಿ ರಾಮರಾಯರು ವಾಜಪೇಯಿ ವೆಂಕಟಸುಬ್ಬಯ್ಯನವರು ಇದ್ದರು ಮಿಕ್ಕವರಲ್ಲಿ ನಾನೂ ಒಬ್ಬ ವಿಶ್ವೇಶ್ವರಯ್ಯನವರು ಆ ಪಾರ್ಟಿಯನ್ನು ಸಂತೋಷದಿಂದ ಬರಮಾಡಿಕೊಂಡು ತಮ್ಮ ಬಂಗಲೆಯಲ್ಲಿ ಒಂದು ಭೋಜನ ಕೂಟವನ್ನು ಏರ್ಪಡಿಸಿದರು ಸಂಜೆ ಭೋಜನಕ್ಕೆ ಹೊರಡುವುದಕ್ಕೆ ಮುಂಚೆ ಬೈಠಖಾನೆಯಲ್ಲಿ ಅತಿಥಿಗಳೆಲ್ಲ ಸೇರಿದ್ದರು ಅವರಲ್ಲಿ ನ್ಯಾಪತಿ ಮಾಧವರಾಯರು ಎಂ ವೆಂಕಟನಾರಾಯಣಪ್ಪನವರು ಎಸ್ ಜಿ ಶಾಸ್ತ್ರಿಗಳವರು ಇದ್ದರು ಆ ಅತಿಥಿ ಮಂಡಲದ ಭೋಜನದ ಪೂರ್ವದ ಮಾತುಕತೆಯ ಕಾಲದಲ್ಲಿ ಎಸ್ ಜಿ ಶಾಸ್ತ್ರಿಗಳವರು ಪ್ರಾಸಂಗಿಕವಾಗಿ ಒಂದು ಪ್ರಶ್ನೆ ಎತ್ತಿದರು ಮೈಸೂರು ಫಾರ್ ಮೈಸೂರಿಯನ್ಸ್ ಮೈಸೂರಿನ ಉದ್ಯೋಗಾವಕಾಶಗಳು ಮೈಸೂರಿನವರಿಗೆ ಎಂಬ ಎಂದು ತತ್ವ ಉಂಟಲ್ಲ ಅದರ ವಿಷಯದಲ್ಲಿ ಯಜಮಾನರ ಅಭಿಪ್ರಾಯವೇನೋ ತಿಳಿಯ ತಿಳಿದುಕೊಳ್ಳಲು ಬಹುಮಂದಿಗೆ ಕುತೂಹಲ ಉಂಟು ವಿಶ್ವೇಶ್ವರ್ಯನವರು ಒಡನೆಯೇ ಪ್ರತ್ಯುತ್ತರ ಹೇಳಿದರು ಹೀಗೆ ಸಾಮಾನ್ಯ ಕಾರದಲ್ಲಿ ಆ ತತ್ವ ಒಪ್ಪಬೇಕಾದದ್ದೇ ಆದರೆ ಪರಸ್ಥಳದವರನ್ನು ಅವಶ್ಯವಿದ್ದಾಗ ಕರೆದುಕೊಳ್ಳಬಾರದೆಂದು ಅದಕ್ಕೆ ಅರ್ಥವಾಗುವುದಿಲ್ಲ ಮುಖ್ಯ ವಿಷಯಗಳು ಎರಡು ಒಂದು ಕೆಲಸ ಇನ್ನೊಂದು ಅದರ ನೀತಿ ಕಾರ್ಯ ಮಾಡಲು ಸಮರ್ಥರಾದವರನ್ನು ನಾವು ಎಲ್ಲಿಂದರಲ್ಲಾದರೂ ತಂದುಕೊಳ್ಳಬಹುದು ಅಮೇರಿಕದಿಂದ ಆಸ್ಟ್ರೇಲಿಯಾದಿಂದ ನಾವು ಎಕ್ಸ್ಪರ್ಟುಗಳನ್ನು ಬರಮಾಡಿಕೊಳ್ಳಬೇಕಾಗಬಹುದು ಅವರಿಗೆ ಅವರು ಬೇಡಿದಂತೆ ವೇತನಗಳನ್ನು ಭತ್ಯೆಗಳನ್ನು ಕೊಡಬಹುದು ಆದರೆ ಅವರು ಮಾಡುತ್ತಿರುವ ಕೆಲಸ ದೇಶಕ್ಕೆ ಉಪಯುಕ್ತವಾದೀತೆ ಅದು ನಮ್ಮ ದೇಶದ ಹಿತಕ್ಕಾಗಿ ನಡೆಯುತ್ತಿದೆಯೇ ಎಂಬುದನ್ನು ಕಾದು ನೋಡಬೇಕಾದದ್ದು ನಮ್ಮ ಕಣ್ಣು ಕಾರ್ಯವನ್ನು ಚಿಂತಿಸುವ ಬುದ್ಧಿಯು ನಿರ್ದೇಶ ಮಾಡುವ ಕೈಯು ನಮ್ಮದಾಗಿರಬೇಕು ಹೊರಗಿನವರು ಹೆಚ್ಚು ಹಣ ತೆಗೆದುಕೊಂಡರೆ ತೆಗೆದುಕೊಳ್ಳಲಿ ನಾವು ಹೇಳಿದಂತೆ ಕೆಲಸ ಮಾಡಲಿ ಇದು ದೇಶಾಭ್ಯುದಯದ ದಾರಿ ಕಬ್ಬಿಣದ ಕಾರ್ಖಾನೆಯ ಪ್ರಾರಂಭದಲ್ಲಿ ಫೆರಿನ್ ಎಂಬ ಅಮೆರಿಕದ ವಿಶೇಷಜ್ಞನನ್ನು ಕರೆಸಿಕೊಂಡದ್ದು ಹೀಗೆ ಬ್ರಾಹ್ಮಣೇತರ ಚಳವಳಿ ಮೈಸೂರು ಪಾರ್ಟಿ ಮದರಾಸು ಪಾರ್ಟಿಗಳ ತಕರಾರು ವಿಶ್ವೇಶ್ವರಯ್ಯನವರ ಕಾಲಕ್ಕೆ ಮಾಸಿಹೋಗುತ್ತಾ ಬಂತು ಆದರೆ ಹೊಸ ತಕರಾರೊಂದು ಹುಟ್ಟಿಕೊಂಡಿತು ಇದು ಬ್ರಾಹ್ಮಣೇತರ ಪಾರ್ಟಿಯದು ಮೈಸೂರು ಮದರಾಸು ತಕರಾರು ವಿಶೇಷವಾಗಿ ಬ್ರಾಹ್ಮಣ ಜನವರ್ಗಕ್ಕೆ ಅದರಲ್ಲಿಯೂ ಆಧುನಿಕ ವಿದ್ಯಾಸಂಪನ್ನರಾದವರಿಗೆ ಸಂಬಂಧಪಟ್ಟಿತ್ತು ಸರಕಾರಿ ಚಾಕರಿಯನ್ನು ಉದ್ದೇಶದಲ್ಲಿರಿಸಿಕೊಳ್ಳದ ವೈದಿಕರೇ ಮೊದಲಾದ ಬ್ರಾಹ್ಮಣರು ಆ ಕಲಹದ ವಿಷಯದಲ್ಲಿ ಉದಾಸೀನರಾಗಿದ್ದರು ಬ್ರಾಹ್ಮಣೇತರ ವರ್ಗಗಳವರು ಆ ವಿಷಯದಲ್ಲಿ ಮತ್ತು ಉದಾಸೀನರಾಗಿದ್ದರು ಪ್ರಜಾ ಮಿತ್ರ ಪಕ್ಷದೊಡನೆ ಹುಟ್ಟಿದ ಬ್ರಾಹ್ಮಣೇತರ ಚಳುವಳಿಯಾದರೂ ಪ್ರಜಾಬಾಹುಳ್ಯವನ್ನೊಳಗೊಂಡದ್ದಾಯಿತು ಅದರಿಂದ ಸರಕಾರದ ಚಾಕರಿಯೇ ಎಲ್ಲ ಜನವರ್ಗಗಳಿಗೂ ಏಕೈಕ ಧ್ಯೇಯವಾಯಿತು ಸರಕಾರದ ನೌಕರಿ ಅದಕ್ಕೋಸ್ಕರ ವಿದ್ಯೆ ಅದಕ್ಕಾಗಿ ಮಿಕ್ಕೆಲ ಪ್ರಯತ್ನ ಇದು ದೇಶದ ಆದ್ಯ ಪ್ರೋಗ್ರಾಂ ಆಯಿತು ಈ ವ್ಯತ್ಯಾಸ ವಿಶ್ವೇಶ್ವರಯ್ಯನವರಿಗೆ ಸರಿ ತೋರದ್ದು ಅವರು ಅದನ್ನು ಒಪ್ಪಿ ನಡೆಸುವುದು ಅಸಾಧ್ಯವಾಯಿತು ಎಕನಾಮಿಕ್ ಕಾನ್ಫರೆನ್ಸ್ ವಿಶ್ವೇಶ್ವರಯ್ಯನವರು ಮೈಸೂರಿಗೆ ಬಂದ ಬಳಿಕ ಮಾಡಿದ ಮೊಟ್ಟ ಮೊದಲನೆಯ ಪ್ರಸಿದ್ಧ ಕಾರ್ಯವೆಂದರೆ ಇಕನಾಮಿಕ್ ಕಾನ್ಫರೆನ್ಸ್ ಸಂಪದ್ ವಿಷಯಕ ಸಂಸತ್ತಿನ ಸ್ಥಾಪನೆ ಇಂಥ ಸಂಸ್ಥೆಯ ಅವಶ್ಯಕತೆಯನ್ನು ಮೊದಲನೆಯ ದಿವಾನರಾದ ರಂಗಾಚಾರ್ಯರು ಸಾವಿರದ ಎಂಟುನೂರ ಎಂಬತ್ತೊಂದು ತಮ್ಮ ಪ್ರಜಾಪ್ರತಿನಿಧಿ ಸಭೆಯ ಭಾಷಣದಲ್ಲಿ ಜನಕ್ಕೆ ತಿಳಿಯಪಡಿಸಿದ್ದರು ವಿಶ್ವೇಶ್ವರನವರ ಕಾಲದ ಸಂಪತ್ ಮೂರು ಶಾಖೆಗಳಾಗಿತ್ತು ಯಂತ್ರ ಪರಿಶ್ರಮ ಮತ್ತು ವಾಣಿಜ್ಯ ವಿಷಯಕ ಸಮಿತಿ ವಿದ್ಯಾ ವಿಷಯ ಸಮಿತಿ ಭೂ ವ್ಯವಸಾಯ ವಿಷಯಕ ಸಮಿತಿ ಯಂತ್ರ ಪರಿಶ್ರಾಮಿಕ ಸಮಿತಿಗೆ ವಿಶ್ವೇಶ್ವರಯ್ಯನವರು ಚೇರ್ಮನ್ನರು ರಂಗನಾಥರಾವ್ ಸಾಹೇಬರು ಕಾರ್ಯದರ್ಶಿ ವಿದ್ಯಾ ವಿಷಯಕ ಸಮಿತಿಗೆ ಹೆಚ್ ವಿ ನಂಜುಂಡಯ್ಯನವರು ಚೇರ್ಮನ್ ವಿ ಸುಬ್ರಹ್ಮಣ್ಯ ಅಯ್ಯರವರು ಕಾರ್ಯದರ್ಶಿ ವ್ಯವಸಾಯ ಸಮಿತಿಗೆ ಬಹುಶಃ ಪುಟ್ಟನ ಶೆಟ್ಟರು ಚೇರ್ಮನ್ ಕೆ ಸುಬ್ಬರಾಯರು ಕಾರ್ಯದರ್ಶಿ ಸಂಸತ್ತಿನ ಕಾರ್ಯಾವಳಿ ಈ ಮೂರು ಸಮಿತಿಗಳಲ್ಲಿಯೂ ಆಯಾ ಇಲಾಖೆಯ ಸಂಬಂಧಪಟ್ಟ ಮುಖ್ಯ ಅಧಿಕಾರಿಗಳು ಶಾಸ್ತ್ರಜ್ಞರು ಅಲ್ಲದೆ ಬಹುಮಂದಿ ಖಾಸಗಿ ದೊಡ್ಡ ಮನುಷ್ಯರು ಸದಸ್ಯರಾಗಿ ನಿಯಮಿಸಲ್ಪಟ್ಟಿದ್ದರು ಒಟ್ಟು ಸಂಸತ್ತಿಗೆ ದಿವಾನರು ಅಧ್ಯಕ್ಷರಾಗಿರತಕ್ಕೂ ಗೊತ್ತಾಗಿತ್ತು ಮೇಲೆ ಹೇಳಿದ ಮೂರು ಸಮಿತಿಗಳು ಅನೇಕ ಉಪ ಸಮಿತಿಗಳನ್ನು ನಿಯಮಿಸಿಕೊಂಡು ಕೆಲಸ ನಡೆಸುತ್ತಿದ್ದವು ಕೆಲಸವೇನೆಂದರೆ ಮೀಟಿಂಗ್ಗಳು ಪ್ರಕಟಣೆಗಳು ಇತರ ಪ್ರಚಾರ ಕಾರ್ಯಗಳು ನನಗೆ ಜ್ಞಾಪಕವಿರುವ ಒಂದೆರಡು ನಿರ್ಶ ಮುಂದೆ ಹೇಳುತ್ತೇನೆ ಇಕನಾಮಿಕ್ ಕಾನ್ಫರೆನ್ಸ್ ಸಂಸ್ಥೆಯು ಎರಡು ನಿಯತಕಾಲಿಕ ಪತ್ರಿಕೆಗಳನ್ನು ಆರಂಭಿಸಿತ್ತು ಒಂದು ಮೈಸೂರು ಇಕನಾಮಿಕ್ ಜರ್ನಲ್ ಎಂಬ ಇಂಗ್ಲಿಷ್ ಮಾಸಪತ್ರಿಕೆ ಇನ್ನೊಂದು ಅರ್ಥಸಾಧಕ ಪತ್ರಿಕೆ ಎಂಬ ಕನ್ನಡವಾರ ಪತ್ರಿಕೆ ರಾಜಚರಿತ ವಿಶಾರದ ರಾವ್ ಬಹದ್ದೂರ್ ಸಿ ಹಯವಧನರಾಯರು ಇಂಗ್ಲಿಷ್ ಪತ್ರಿಕೆಗೆ ಸಂಪಾದಕರಾಗಿಯೂ ಕನ್ನಡ ಪತ್ರಿಕೆಗೆ ಮುಖ್ಯ ಸಂಪಾದಕರಾಗಿಯೂ ಇದ್ದರು ಎಚ್ ಚನ್ನಕೇಶವ ಅಯ್ಯಂಗಾರ್ಯರು ಕನ್ನಡ ಪತ್ರಿಕೆಗೆ ಸಹ ಸಂಪಾದಕರಾಗಿದ್ದರು ಸಂಸತ್ತು ಅದರ ಪ್ರಕಟಣೆಗಳು ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಷ್ಟು ದಿನವೂ ನಡೆದವು ಆಮೇಲೆ ಕೊಂಚ ಕೊಂಚ ದುರ್ಬಲವಾಗುತ್ತಾ ಬಂದು ಬ್ಯಾನರ್ಜಿಯವರ ಕಾಲದಲ್ಲಿ ನಿಂತು ಹೋದುವೆಂದು ನನಗೆ ಜ್ಞಾಪಕ ಸಂಸತ್ತು ನಡೆಸಿದ ಕಾರ್ಯಗಳಲ್ಲಿ ಈಗ ನಿಂತಿರುವು ಯಾವುದೆಂದರೆ ಯಂತ್ರ ಪರಿಶ್ರಮ ವ್ಯಾಪಾರಗಳ ಶಾಖೆಯಲ್ಲಿ ಭದ್ರಾವತಿ ಕಾರ್ಖಾನೆ ಕೆಲವು ಸಣ್ಣ ಕೈಗಾರಿಕೆಯ ಕಾರ್ಖಾನೆಗಳು ಮೈಸೂರು ಬ್ಯಾಂಕ್ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ವಿದ್ಯಾಶಾಖೆಯ ಮೂಲಕ ಮೈಸೂರು ವಿಶ್ವವಿದ್ಯಾನಿಲಯ ಕರ್ನಾಟಕ ಸಾಹಿತ್ಯ ಪರಿಷತ್ತು ವ್ಯವಸಾಯ ವಿಷಯಕ ಸಮಿತಿಯ ಮೂಲಕ ಕನ್ನಂಬಾಡಿ ಕಾವೇರಿ ಇಂದ ಕಾಲುವೆಗಳು ಇತರ ನೀರಾವರಿ ಕೆಲಸ ಸಮಿತಿ ಈ ನಾನಾ ಸಂಸ್ಥೆಗಳ ಸ್ವರೂಪವನ್ನು ಅಂಗಾಂಗ ರಚನೆಯನ್ನು ಕಾರ್ಯ ಕಾರ್ಯಾನವನ್ನು ವಿಚಾರ ಮಾಡಿ ರೂಪುಗೊಳಿಸಿದವರು ಮೇಲಿನ ಮೂರು ಸಮಿತಿಗಳವರು ಇಲ್ಲಿ ಒಂದು ಪ್ರಶ್ನೆ ಸಂಗತವಾಗಿದೆ ಸಮಿತಿ ಕೆಲಸ ಮಾಡಿತ್ತು ಎಂದರೇನು ಸಮಿತಿಯಲ್ಲಿದ್ದ ನಾಲ್ ನಾಲ್ಕಾರು ಮಂದಿ ಪ್ರತಿಯೊಬ್ಬರೂ ಕುಳಿತುಕೊಂಡು ಬರೆದರೆ ಬರೆಯದಿದ್ದರೆ ಹೋಗಲಿ ಆಲೋಚನೆ ಮಾಡಿದರೆ ಸ್ವತಂತ್ರವಾಗಿ ಆಲೋಚನೆ ಮಾಡದಿದ್ದರೆ ಹೋಗಲಿ ಮತ್ತೊಬ್ಬರು ಹೇಳಿದ್ದನ್ನು ತಾವು ಮನಸಾರ ಗ್ರಹಿಸಿ ವಿವೇಚನೆ ಮಾಡಿದರೆ ಅವರೆಲ್ಲರೂ ತಮ್ಮ ಮುಂದೆ ಮತ್ತಾರೋ ಸಿದ್ದ ಯೋಜನೆಗೆ ಒಪ್ಪಿಗೆ ಕೊಟ್ಟರು ನಮ್ಮ ಎಲ್ಲ ಸಂಸ್ಥೆ ಸಭೆಗಳಲ್ಲಿಯೂ ಕಾರ್ಯ ನಡೆಯುವುದು ಸಾಮಾನ್ಯವಾಗಿ ಹೀಗೆಯೇ ಯಾರೋ ಒಬ್ಬಾತ ತನಗೆ ತೋರಿದಂತೆ ಆಲೋಚನೆ ಮಾಡಿ ಒಂದು ಯೋಜನೆಯನ್ನು ಟರಾವನ್ನು ತಯಾರಿಸಿ ಸಮಿತಿಯ ಮುಂದೆ ಇರಿಸುತ್ತಾನೆ ಸಮಿತಿ ಅದನ್ನು ಅಂಗೀಕರಿಸುತ್ತದೆ ಅದರಂತೆ ನಡೆಯಿತು ಇಕನಾಮಿಕ್ ಕಾನ್ಫರೆನ್ಸ್ನಲ್ಲಿ ಕೆಲವು ಸಲಹೆಗಳು ಸಲಹೆಗಳು ಆದರೆ ಕೆಲವು ವಿಶೇಷ ಪ್ರಸಂಗಗಳು ನಡೆದಾಗ ಸಮಿತಿಯ ಸದಸ್ಯರು ಏನು ಮಾಡುತ್ತಿದ್ದರು ಎಂಬ ಪ್ರಶ್ನೆ ಅನಿವಾರ್ಯವಾಗುತ್ತದೆ ಒಂದಾನೊಂದು ಸಮಿತಿಯಲ್ಲಿ ಡೈರಿ ಸ್ಕೀಮ್ ಹೈನಿನ ಯೋಜನೆ ತಯಾರು ಮಾಡಿದವರು ಆ ಸಮಿತಿಯ ಕಾರ್ಯದರ್ಶಿ ಯೋಜನೆ ಹೀಗೆ ಹೈನು ಕಾರ್ಖಾನೆಯಲ್ಲಿ ಹತ್ತು ದಿನಗಳನ್ನು ಹದಿನೈದು ಎಮ್ಮೆಗಳನ್ನು ಇರಿಸತಕ್ಕದ್ದು ಎಮ್ಮೆ ದಿನವೊಂದಕ್ಕೆ ಬೆಳಗ್ಗೆ ಎರಡು ಸೇರು ಹಾಲು ಕೊಡುತ್ತದೆ ಸಂಜೆ ಒಂದೂವರೆ ಸೇರು ಹಾಲು ಕೊಡುತ್ತದೆ ಹೀಗೆ ವರ್ಷವೊಂದಕ್ಕೆ ಒಂದು ಎಮ್ಮೆ ಹಗಲು ರಾತ್ರಿ ಸೇರಿ ಸಾವಿರದ ಇನ್ನೂರ ಸೇರು ಹಾಲು ಕೊಡುತ್ತದೆ ಇದನ್ನು ರೂಪಾಯಿಗೆ ನಾಲ್ಕು ಸೇರಿನಂತೆ ಮಾರಿದರೆ ಬರುವ ವರಮಾನ ರೂಪಾಯಿ ಒಂಬತ್ತು ತಿಂಗಳಿಗೆ ಒಂದು ಕರುವಿನಂತೆ ಒಂದು ಕರುವಿಗೆ ಇಪ್ಪತ್ತೈದು ರೂಪಾಯಿ ಒಟ್ಟು ವರಮಾನ ಒಂದು ಎಮ್ಮೆಯಿಂದ ಮುನ್ನೂರ ನಲವತ್ತೈದು ರೂಪಾಯಿ ಆಕಳಿಂದ ವರಮಾನವೋ ಇದೇ ರೀತಿ ಲೆಕ್ಕ ಈ ಒಟ್ಟು ವರಮಾನದಲ್ಲಿ ಹುಲ್ಲು ತೌಡು ವ ಗೆರೆ ಕಳೆಯಲಾಗಿ ಎಂಟು ಸಾವಿರ ರೂಪಾಯಿ ಲಾಭ ಆಂಕೆಗಳು ಭಾವನಾ ಮಾತ್ರದವು ಯೋಜನೆ ಈ ಯೋಜನೆ ಕಾನ್ಫರೆನ್ಸಿನ ಸಮಗ್ರ ಅಧಿವೇಶನದಲ್ಲಿ ಅನುಮೋದನೆಗಾಗಿ ಬಂದಿತ್ತು ಆಗ ಒಬ್ಬ ಸದಸ್ಯರು ಬಹುಶಃ ಚಿಕ್ಕಮಗಳೂರಿನ ಕಾಫಿ ಪ್ಲಾಂಟ್ ಪ್ಲಾಂಟರ್ ಶ್ರೀನಿವಾಸರಾಯರು ಎದ್ದು ನಿಂತು ಕೇಳಿದರು ಇದು ಯಾವ ಸೀಮೆಯ ಧನಸ್ವಾಮಿ ಒಂದು ದಿನವೂ ತಪ್ಪದೆ ಬೆಳಿಗ್ಗೆ ಎರಡು ಸೇರು ಸಂಜೆ ಒಂದೂವರೆ ಸೇರು ಹಾಲನ್ನು ಅಳೆದು ಕರೆಯುವುದಲ್ಲದೆ ಲೆಕ್ಕಾಚಾರವಾಗಿ ಒಂಬತ್ತು ತಿಂಗಳಿಗೊಂದು ಕರುವನ್ನು ಹಾಕುವುದು ಎಲ್ಲರ ಗಮನವು ಅತ್ತ ಕಡೆ ಹರಿದದ್ದು ಆಗ ರಾಯರ ಮುಖಭಂಗಿಯು ಕೃತಕ ಗಾಂಭೀರ್ಯವು ಎಲ್ಲರನ್ನೂ ಗೊಳ್ಳೆಂದು ನಗುವಂತೆ ಮಾಡಿದವು ಈ ಸಮಿತಿಗೆ ಸೆಕ್ರೆಟರಿಗಳು ಕೆ ಸುಬ್ಬರಾಯರು ಆದದರಿಂದ ಯೋಜನೆಗೆ ಸುಬ್ಬರಾಯರ ಡೈರಿ ಎಂದು ಹೆಸರಾಯಿತು ಇನ್ನೊಂದು ಪ್ರಸಂಗ ಇಂಥದ್ದು ನೆನಪಿಗೆ ಬರುತ್ತದೆ ಪ್ರಸಂಗ ಇಂಥದ್ದು ನೆನಪಿಗೆ ಬರುತ್ತದೆ ಸೆಂಟ್ರಲ್ ಕಾಲೇಜಿನಲ್ಲಿ ಭೂಗರ್ಭ ವಿಜ್ಞಾನದ ಪ್ರೊಫೆಸರ್ ಆಗಿದ್ದ ವಿ ಎಸ್ ಸಾಂಬಿವಯ್ಯನವರು ವಿಜ್ಞಾನ ಪರಿಶ್ರಮ ಆದಿ ವಿಷಯಗಳಲ್ಲಿ ತುಂಬಾ ಉತ್ಸಾಹಿಗಳು ಆ ಮಹನೀಯರು ಮೈಸೂರಿನ ಕನಿಜ ಸಂಪತ್ತು ಜಲಾಶಯ ಸಂಪತ್ತು ಅರಣ್ಯ ಸಂಪತ್ತು ಮೊದಲಾದವನ್ನು ಕುರಿತ ದೊಡ್ಡ ವರದಿಯೊಂದನ್ನು ತಯಾರು ಮಾಡಿ ಒಪ್ಪಿಸಿದರು ಅದು ಬಹು ಅಮೂಲ್ಯವಾದ ವರದಿ ದೇಶದ ಸಂಪತ್ತನ್ನು ಲೆಕ್ಕಾಚಾರವಾಗಿ ತಿಳಿದುಕೊಳ್ಳಬೇಕೆಂಬ ಆಕಾಂಕ್ಷೆಯುಳ್ಳವರಿಗೆ ಅದು ಅಕರ ಗ್ರಂಥ ಅದರಲ್ಲಿಯ ಒಂದು ಸಲಹೆಯನ್ನು ನೋಡೋಣ ಮಲನಾಡು ಪ್ರಾಂತ್ಯದ ಕಾಡುಗಳಲ್ಲಿ ಹುಲ್ಲು ಆಳಾಳುದ್ದ ಬೆಳೆದಿರುತ್ತದೆ ಒಂದು ನೂರು ಜನ ಕುಯ್ಯುವ ಆಳುಗಳನ್ನು ಗೊತ್ತು ಮಾಡಿ ಅವರು ಪ್ರತಿದಿನವೂ ಈ ಹುಲ್ಲನ್ನು ಕೊಯ್ದು ಪಿಂಡಿ ಪಿಂಡಿಗಳಾಗಿ ಪಿಂಡಿಗಳನ್ನು ಬೇಲುಗಳಾಗಿ ಜೋಡಿಸಿ ಆ ಬೇಲುಗಳಿಗೆ ಭದ್ರವಾದ ಕಬ್ಬಿಣದ ಪಟ್ಟಿಗಳನ್ನು ಕಟ್ಟಿ ಇಂಥ ನೂರಿನ್ನೂರು ಬೇಲುಗಳು ಸಿದ್ಧವಾದಾಗ ಅವನ್ನು ಬಾಬಾಬುಡನ್ ಬೆಟ್ಟದ ಪಶ್ಚಿಮ ದಿಕ್ಕಿನ ಇಡಿಜಾರಿನಲ್ಲಿ ವರಸೆ ವರಸೆಯಾಗಿ ಜೋಡಿಸಿ ಅಲ್ಲಿಂದ ಬಲವಾಗಿ ಒದ್ದು ಉರುಳಿಸತಕ್ಕದ್ದು ಆಗ ಹುಲ್ಲಿನ ಬೇಲುಗಳು ತಾವಾಗಿ ಯಾವ ಖರ್ಚೂ ಇಲ್ಲದೆ ಉರುಳುರುಳಿಕೊಂಡು ಸಮುದ್ರ ತೀರವನ್ನು ತೀರುತ್ತದೆ ಅಲ್ಲಿಂದ ಹುಲ್ಲನ್ನು ದೋಣಿಗಳ ಮೇಲೆ ವ್ಯಾಪಾರ ಸ್ಥಾನಗಳಿಗೆ ಸಾಗಿಸತಕ್ಕದ್ದು ಮತ್ತೊಬ್ಬ ಮಹನೀಯರ ಒಂದು ಸಲಹೆ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 ಕಾರ್ಯಗಳು ಏನೂ ನಡೆಯಲಿಲ್ಲವೆಂದು ಯಾರು ಹೇಳರು ಈ ಮೇಲೆ ಅದರ ಮುಖ್ಯ ಕಾರ್ಯಗಳಲ್ಲಿ ಪ್ರಸಿದ್ಧವಾಗಿ ನಿಂತಿರುವ ಕೆಲವನ್ನು ಹೇಳಿದ್ದಾಗಿದೆ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಬ್ಯಾಂಕ್ ಭದ್ರಾವತಿ ಕಾರ್ಖಾನೆ ಕೃಷ್ಣರಾಜಸಾಗರ ಮೊದಲಾದವನ್ನೂ ಈ ನಾನಾ ಶಾಶ್ವತ ಕಾರ್ಯಕ್ರಮಗಳ ಸಂಕಲ್ಪ ಉದಿಸಿದ್ದು ವಿಶ್ವೇಶ್ವರಯ್ಯನವರ ಚಿತ್ರದಲ್ಲಿ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಚಿತ್ತಕ್ಕೆ ತೋರಿಬಂದ ಶಿವನ ಸಮುದ್ರದ ವಿದ್ಯುಚ್ಛಕ್ತಿ ಮಾರಿಕಣಿವೆಯ ಜಲಾಶಯ ಮೊದಲಾದ ಬಾರಿ ಯೋಜನೆಗಳನ್ನು ಅವರು ಯಾವ ಎಕನಾಮಿಕ್ ಕಾನ್ಫರೆನ್ಸಿನ ಸಹಾಯವು ಇಲ್ಲದೇ ರೂಪುಗೊಳಿಸಿದಂತೆ ವಿಶ್ವೇಶ್ವರಯ್ಯನವರು ತಮ್ಮ ಸ್ವಶಕ್ತಿಯಿಂದಲೇ ಆ ಮಹಾ ಕಾರ್ಯಗಳನ್ನು ಸಾಂಗವಾಗಿ ನೆರವೇರಿಸಬಹುದಾಗಿತ್ತು ಅದು ವಾಸ್ತವವಾಗಿ ನಡೆದದ್ದು ಹಾಗೆಯೇ ತಮ್ಮ ಪ್ರತಿಭೆ ಸಾಮರ್ಥ್ಯಗಳಿಂದ ತಾವು ನಡೆಸಿದ ಕಾರ್ಯಕಲಾಪಗಳ ಕೀರ್ತಿಯನ್ನು ವಿಶ್ವೇಶ್ವರಯ್ಯನವರು ತಾವು ಸ್ಥಾಪಿಸಿದ ಸಂಸ್ಥೆಗೆ ದಾರಿಯೆರೆದರು ಇಕನಾಮಿಕ್ ಕಾನ್ಫರೆನ್ಸ್ ಸಂಸ್ಥೆಯ ಚರಿತ್ರೆಯಲ್ಲಿ ಇನ್ನೊಂದು ಭಾಗ ನೂತನ ಭಾವನೆಗಳ ಪ್ರಚಾರ ರೂಪವಾದದ್ದು ಆ ಸಂಸ್ಥೆಯ ಶಾಖೆಗಳು ಅಧಿಕಾರಿಗಳು ಗ್ರಾಮಾಂತರಗಳಲ್ಲಿ ಸಭೆ ಮಾಡಿ ಓಡಾಟ ಚಟುವಟಿಕೆ ನಡೆಸಿದ್ದರ ಫಲವಾಗಿ ಜನಸಾಮಾನ್ಯರಲ್ಲಿ ಕೊಂಚ ನವ ನಾಗರಿಕತೆಯ ಭಾವನೆಗಳು ಹರಡುವಂತಾಯಿತು ಮುಖ್ಯವಾಗಿ ಆ ಪ್ರಯತ್ನದ ವಿಷಯದಲ್ಲಿರುವ ಆಕ್ಷೇಪಣೆಗಳು ಎರಡು ಮಾತು ಹೆಚ್ಚು ಕೆಲಸ ಕಮ್ಮಿ ಆದ ವೆಚ್ಚಕ್ಕೆ ತಕ್ಕ ಆದಾಯವಿಲ್ಲದೆ ಹೋಯಿತು ಎಕನಾಮಿಕ್ ಕಾನ್ಫರೆನ್ಸ್ಗಾಗಿ ವೆಚ್ಚವಾದ ಹಣವನ್ನು ಬಹು ಬಾರಿಯದೆಂದು ಜನ ಏಣಿಸದೇ ಹೋಗಬಹುದು ಪಂಚವಾರ್ಷಿಕ ಯೋಜನೆಗಳು ತಿಂದಿರುವ ಹಣ ಲಕ್ಷ ಕೋಟಿಗಳಷ್ಟಲ್ಲ ಅರ್ಬುದನ್ಯರ್ಬುದಗಳಷ್ಟು ಅದರ ಮುಂದೆ ಐವತ್ತು ವರ್ಷಗಳ ಹಿಂದೆ ಎಕನಾಮಿಕ್ ಕಾನ್ಫರೆನ್ಸಿಗಾಗಿ ಮಾಡಿದ ವೆಚ್ಚ ಎಷ್ಟರದು ಮಹಗಜಾ ಪಲಾಯಂತೆ ಮಶಕಾನಾಂ ತೂ ಕಾಕತ ಖರ್ಚಿನ ವಿಧಾನ ಆದರೂ ಹಣ ಒಂದಾಗಲಿ ಹತ್ತಾಗಲಿ ನೂರಾಗಲಿ ಅದು ಪೋಲಾಗುವ ವಿಧಾನ ಬಹುಮಟ್ಟಿಗೆ ಒಂದೊಂದು ಒಂದೊಂದು ಒಂದನ್ನೊಂದು ಹೋಲುವುದಾಗಿರುತ್ತದೆ ಎಕನಾಮಿಕ್ ಕಾನ್ಫರೆನ್ಸಿನ ಖರ್ಚಿನ ವಿಧಾನಗಳಲ್ಲಿ ಮುಖ್ಯವಾದವು ಮೂರು ಮೆಂಬರುಗಳ ಪ್ರಯಾಣದ ವೆಚ್ಚ ಭಾರಿ ಟಿಫಿನ್ನುಗಳು ಅನಾವಶ್ಯಕವಾದ ಮುದ್ರಣ ಅನೇಕ ಮಂದಿ ಮೆಂಬರುಗಳಿಗೆ ಪ್ರಯಾಣದ ಪತ್ಯವೇ ಮುಖ್ಯ ಜೀವನೋಪಾಯ ಎಂದು ಧಾರಾಳವಾಗಿ ಹೇಳಿಕೊಳ್ಳುತ್ತಿದ್ದರು ಹರಿಹರದ ಆಶೆಯಿಂದ ಕಡೂರಿನ ದೂರದ ಹಳ್ಳಿಯಿಂದ ಹೀಗೆ ಯಾವ ಯಾವುದೋ ಅವಿಜ್ಞಾತವಾದ ಮೂಲೆ ಮಡುಕುಗಳಿಂದ ತಾವು ಬರುತ್ತಿರುವಂತೆ ಬಿಲ್ ಮಾಡಿ ಪತ್ತೆ ಗಿಟ್ಟಿಸಿಕೊಳ್ಳುತ್ತಿದ್ದರು ಒಂದೇ ದಿನ ಎರಡು ಮೂರು ಕಮಿಟಿಗಳ ಮೀಟಿಂಗುಗಳ ನೆದಿಂದ ಬೇರೆ ಬೇರೆ ಇಲಾಖೆಗಳಿಗೆ ಎರಡು ಮೂರು ಬಿಲ್ ಮಾಡುತ್ತಿದ್ದುದುಂಟು ಸೋಮವಾರ ಒಂದು ಮೀಟಿಂಗು ಮಾರನೆಯ ಬುಧವಾರ ಇನ್ನೊಂದು ಮೀಟಿಂಗು ಈ ನಡುವಣ ಒಂದು ದಿನ ತಮ್ಮ ಊರಿಗೆ ಹೋಗಿ ಬಂದಂತೆ ಬಿಲ್ ಮಾಡಿ ಗೆದ್ದವರು ಉಂಟು ಹೀಗೆ ನೂರಿನ್ನೂರು ಮಂದಿಗೆ ಸುಲಭ ಜೀವನ ಫಲಾಹಾರ ಇನ್ನು ಫಲಾಹಾರದ ವಿಷಯ ಅದು ನಭೂತೋ ನ ಮೀಟಿಂಗ್ ನಡೆದ ಪ್ರತಿದಿನವೂ ಫಲಾಹಾರದ ಪರಿಟವಣೆ ಹೀಗೆ ಬೆಂದದ್ದು ಸಪ್ಪೆ ಕಾರ ಗುಗರಿಗಳು ಸಿಹಿ ಧಮ್ರೋಟೊ ಒಗೈರಿ ತರಿದದ್ದು ಹುರಿದದ್ದು ಗೋಡಂಬಿ ಬಾದಾಮಿ ಒಗೈರೆ ಅರೆದದ್ದು ಬಾದಾಮಿ ಹಲ್ವಾ ಹಸಿಯದ್ದು ಕೋಸಂಬರಿ ಎಳನೀರು ಒಗೈರೆ ಪಾನಗಗಳು ಟೀ ಕಾಫಿ ಸೋಡಾ ಲೆಮನೈಡ್ ವಗೈರೆ ಬೀಡ ಚುಟ್ಟ ವಗೈರೆ ಇದರಲ್ಲಿ ಇನ್ನೊಂದು ವಿಶೇಷ ಕೆಲ ಮಂದಿ ಮೆಂಬರುಗಳು ಬಹುಶಃ ಬೆಳಗಿನಿಂದ ಉಪವಾಸವಿದ್ದು ಮೀಟಿಂಗಿನ ಹೊತ್ತಿಗೆ ಒಂದು ಗಂಟೆ ಮುಂಚೆ ಬರುವರು ಸಭಾಸ್ಥಳದ ಪಕ್ಕದ ಕೋಣೆಯಲ್ಲಿ ಇರುವ ತರತೀಪುಗಳನ್ನು ನೋಡಿ ಕೊಂಚ ಕೇಳುವರು ಸರಬರಾಯಿ ಮಾಡುವ ಕೊಡನೆನ್ನಲು ಭಯ ತನ್ನ ಸಾಮಗ್ರಿ ಚೆನ್ನಾಗಿಲ್ಲವೆಂದು ಯಾರಾದರೂ ತಕರಾರು ಮಾಡಿದರೆ ತನ್ನ ವ್ಯಾಪಾರಕ್ಕೆ ಸೊನ್ನೆ ಬಿದ್ದೀತು ಹೀಗೆ ಕೊಟ್ಟ ಒಂದೆರಡು ತಟ್ಟೆಗಳನ್ನು ಮೆಂಬರು ಖಾಲಿ ಮಾಡುವರು ಆಮೇಲೆ ಮಧ್ಯಾಹ್ನಾಂತರ ಒಂದು ಗಂಟೆಗೋ ಎರಡು ಗಂಟೆಗೋ ಗೊತ್ತಾದಂತೆ ಉಪಹಾರ ಬೇರೆ ಆಗ ನಮ್ಮ ಮೆಂಬರು ಕ್ರಮವಾಗಿ ಒಂದೆರಡು ಪ್ಲೇಟುಗಳನ್ನು ಚೊಕ್ಕಟ ಮಾಡುವರು ಮೀಟಿಂಗಿಗೆ ಹಾಜರಿದ್ದದ್ದಾಯಿತು ಸ್ವಂತ ಖರ್ಚಿಲ್ಲದೆ ಹೊಟ್ಟೆ ತುಂಬಿಸಿಕೊಂಡದ್ದಾಯಿತು ಹೀಗೆ ಎರಡು ವಿಧಗಳಿಂದಲೂ ಹಣ ಗಂಟು ಇದನ್ನು ನನ್ನ ಕಲ್ಪನೆಯೆಂದು ಯಾರೂ ತಳ್ಳಿಹಾಕಬೇಕಾದದ್ದಿಲ್ಲ ನೆಹರು ಯುಗದಲ್ಲಿ ಲೋಕಸಭೆ ರಾಜ್ಯಸಭೆಗಳ ಸದಸ್ಯ ಮಹಾಶಯರೆಷ್ಟೋ ಮಂದಿ ಇದೇ ರೀತಿಯನ್ನು ಅನಿಸು ಅನುಸರಿಸುತ್ತಿದ್ದ ಸುತ್ತಿರುವಂತೆ ವರ್ಧತ್ತಾಮರ್ಧತಾಮ್ ಕುಚಿಯಷ್ಟೇ ದೊಡ್ಡ ದೊಡ್ಡವರನ್ನು ಹಾಸ್ಯ ಮಾಡುವುದು ಅವರಿಗೆ ಮೋಸ ಮಾಡುವುದು ಸುಲಭ ಒಂದು ವ್ರತನಿಷ್ಠೆಯನ್ನಿಟ್ಟುಕೊಂಡಿರುವವರ ನಡವಳಿಕೆಯಲ್ಲಿ ಲಘುಮನಸ್ಸಿನವರು ನಗಲು ಕಾರಣವಾದ ಸಂದರ್ಭಗಳು ಎಷ್ಟೋ ಇರುತ್ತವೆ ಒಂದು ಮಹಾದೀಕ್ಷೆಯಲ್ಲಿ ಮನಸ್ಸನ್ನು ಮಗ್ನ ಮಾಡಿರುವವರು ಚಿಲ್ಲರೆ ವಿಷಯಗಳನ್ನು ಗಮನಕ್ಕೆ ತೆಗೆದುಕೊಳ್ಳಲಾರರು ಆದ್ದರಿಂದ ಚಿಲ್ಲರೆ ವಿಷಯಗಳಲ್ಲಿ ಅವರ ಕಣ್ಣಿಗೆ ಮಣ್ಣೆರೆಸುವುದು ಸುಲಭದ ಕೆಲಸ ವಿಶ್ವೇಶ್ವರಯ್ಯನವರ ವಿಷಯದಲ್ಲಿ ಹೀಗೆ ಹಾಸ್ಯಾಸ್ಪದಗಳಾದ ಪ್ರಸಂಗಗಳು ವಂಚಕರ ಗೆಲುವಿನ ಪ್ರಸಂಗಗಳು ಎಷ್ಟೋ ವಿಶ್ವೇಶ್ವರಯ್ಯನವರು ಕಾಲಕ್ಕೆ ಹೆಚ್ಚು ಬೆಲೆ ಕೊಟ್ಟಿದ್ದರೆಂಬ ಸಂಗತಿ ಎಲ್ಲರಿಗೂ ತಿಳಿದದ್ದು ಒಬ್ಬನೊಬ್ಬ ಅಮಲ್ತಾರನು ಈ ಉಪದೇಶವನ್ನು ತಾನು ಅಕ್ಷರ ಸಹ ಅನುಸರಿಸುತ್ತಿರುವನೆಂದು ಸೂಚಿಸಲು ತನ್ನ ಸ್ವಂತ ವೇಳಾಪಟ್ಟಿಯೊಂದನ್ನು ಬರೆಯಿಸಿ ಅದರ ಪ್ರತಿಯನ್ನು ತಾಲೂಕು ಕಚೇರಿಯ ನೋಟಿಸು ಬೋರ್ಡಿನ ಮೇಲೆ ಎಲ್ಲರಿಗೂ ಕಾಣುವಂತೆ ಅಂಟಿಸಿದ್ದ ಆ ವೇಳಾಪಟ್ಟಿ ಹೀಗಿತ್ತು ಬೆಳಿಗ್ಗೆ ಹಾಸಿಗೆಯಿಂದ ಹೇಳುವುದು ಐದೂವರೆ ಮುಖ ಪ್ರಕ್ಷಾಳನೆ ಇತ್ಯಾದಿ ಐದು ನಲವತ್ತೈದು ಪ್ರಾರ್ಥನೆ ಆರು ಸರ್ಕಿಟ್ ಹೊರಡುವುದು ಆರೂವರೆ ಹಿಂತಿರುಗುವುದು ಹತ್ತು ಮಧ್ಯಾನ ಕಚೇರಿ ಹನ್ನೊಂದು ರಿಂದ ಐದು ಸಂಜೆ ದೇವಸ್ಥಾನ ಆರೂವರೆಯಿಂದ ಏಳು ರಾತ್ರಿ ಮನೆಯಲ್ಲಿ ಕಚೇರಿಯ ಕಾಗದಗಳ ವಿಲೇವಾರಿ ಏಳುವರೆಯಿಂದ ಒಂಬತ್ತು ಮಲಗುವುದು ಒಂಬತ್ತುವರೆ ಈ ಪಟ್ಟಿಯನ್ನು ಯಾರೋ ವಿಶ್ವೇಶ್ವರ್ಯ ಎನ್ನುವರ ಗಮನಕ್ಕೆ ತಂದರು ಅದು ಅಪಹಾಸ್ಯದ ಕಾರ್ಯವೆಂದು ಅವರ ಮನಸ್ಸಿಗೆ ತೋರಲಿ ತೋರದಿರಲಿಲ್ಲ ಈ ಅಮಲ್ದಾರರ ದಫ್ತರುಗಳಲ್ಲಿ ಬಾಕಿ ಏನೂ ಇಲ್ಲವೇ ಪ್ರತಿದಿನವೂ ಹನ್ನೊಂದರಿಂದ ಐದರವರೆಗೆ ಆರು ಗಂಟೆಯ ಹೊತ್ತು ಕ್ರಮವಾಗಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಾರಲ್ಲ ಈ ಅಮಲ್ದಾರರ ದಫ್ತರುಗಳನ್ನು ಅಜಮಾಯಿಷಿ ಮಾಡಿದ್ದೀರಾ ಅಲ್ಲಿರುವ ಕಾಗದಗಳಲ್ಲಿ ತೀರಾ ಹಳೆಯದಾದದ್ದು ಎಷ್ಟು ಕಾಲ ಉಳಿದುಕೊಂಡಿದೆ ಅಮಲ್ದಾರನಿಗೆ ತನ್ನ ಕುಚೇಷ್ಠಿಯ ಫಲ ದೊರೆಯಿತು ಡೆಪ್ಯೂಟಿ ಕಮಿಷನರು ಆ ಅಮಲ್ದಾರನ ಕಚೇರಿಯ ಆಡಳಿತ ಕೊಂಚವೂ ಚೆನ್ನಾಗಿಲ್ಲವೆಂದು ಆ ಹಿಂದೆಯೇ ಸರಕಾರಕ್ಕೆ ಒಂದೆರಡು ಸಲ ತಿಳಿಸಿದ್ದರು ಸೆಕ್ರೆಟರಿಯೇಟಿನ ದಕ್ಷತೆ ವಿಶ್ವೇಶ್ವರಯ್ಯನವರಿಗೆ ಒಂದು ಸಾರಿ ಯಾವುದೋ ಒಂದು ಕಾಗದ ದಫ್ತರ ಬಹು ತಿಂಗಳು ಫೈಸಲಿಗೆ ಬಾರದೇದಿಂತದ್ದು ಗಮನಕ್ಕೆ ಬಂದಿತ್ತು ಅದು ಸೆಕ್ರೆಟರಿಯೇಟಿನಲ್ಲಿ ಮೇಜಿನಿಂದ ಮೇಜಿಗೆ ಸಂಚಾರ ಮಾಡುವುದರಲ್ಲಿ ಎಲ್ಲಿಯೋ ಒಂದು ಕಡೆ ಕೆಲವು ವಾರ ಉಳಿದುಕೊಂಡಿತ್ತು ಪದೇ ಪದೇ ವಿಶ್ವೇಶ್ವರಯ್ಯನವರು ಅದಕ್ಕಾಗಿ ಹೇಳಿ ಕಳುಹಿಸಿದರೂ ಅದು ಎಲ್ಲಿದೆ ಎಂಬುದನ್ನು ಗೊತ್ತು ಮಾಡುವುದೇ ಕಷ್ಟವಾಗಿತ್ತು ವಿಶ್ವೇಶ್ವರಯ್ಯನವರು ಅಸಮಾಧಾನಪಟ್ಟು ತಮ್ಮ ಅನುಭವವನ್ನು ಹೀಗೆ ದಾಖಲು ಮಾಡಿಟ್ಟರು ದ ಸೆಕ್ರೆಟರಿಯೇಟ್ ಹ್ಯಾಸ್ ನೀದರ್ ಎ ಬಾಡಿ ಟು ಕಿಕ್ ನಾರಿಯ ಸೋಲ್ಡ್ ಹೌ ಕ್ಯಾನ್ ವರ್ಕ್ ಗೋನ್ ಕೇಂದ್ರ ಕಚೇರಿಯನ್ನು ಒದೆಯೋಣವೆಂದರೆ ಅದಕ್ಕೆ ದೇಹವಿಲ್ಲ ಶಪಿಸೋಣವೆಂದರೆ ಜೀವವಿಲ್ಲ ಹೀಗಿದ್ದರೆ ಕೆಲಸ ನಡೆಯುವುದು ಹೇಗೆ ಮುಖ್ಯ ಸೆಕ್ರೆಟರಿಯವರು ಅದನ್ನು ನೋಡಿ ತಮಗೆ ತಕ್ಕ ಶಿಕ್ಷೆಯಾಯಿತೆಂದು ತಿಳಿದು ಸಂಬಂಧಪಟ್ಟವರನ್ನೆಲ್ಲ ಎಚ್ಚರಿಸಿದರು ಅಲ್ಲಿಂದ ಮುಂದೆ ಇಂಥ ಆಗ್ರಹಕ್ಕೆ ಕಾರಣ ಬರಲಿಲ್ಲ ವಿಶ್ವೇಶ್ವರಯ್ಯನವರು ನನ್ನೊಡನೆ ಪದೇ ಪದೇ ಹೇಳುತ್ತಿದ್ದ ಒಂದು ಮಾತನ್ನು ನಾನು ಇಲ್ಲಿ ಸ್ಮರಿಸ ಸ್ಮರಿಸದೆ ಬಿಟ್ಟರೆ ದೊಡ್ಡ ಲೋಪವೇ ಆದಿತ್ತು ಅವರು ಹೇಳುತ್ತಿದ್ದದ್ದು ಇದು ನಮ್ಮ ದೇಶದಲ್ಲಿ ಮಗು ಹುಟ್ಟುವಾಗ ಅರವತ್ತು ವರ್ಷ ವಯಸ್ಸು ತುಂಬಿರುತ್ತದೆ ಬಿ ಎ ಪರೀಕ್ಷೆಯಾಗುವ ವೇಳೆಗೆ ಹುಡುಗಿ ಹೋಗಿರುತ್ತದೆ ಪರೀಕ್ಷೆ ಪಾಸ್ ಮಾಡುವ ಪ್ರಯತ್ನದಲ್ಲಿ ಶಕ್ತಿಯೆಲ್ಲ ವೆಚ್ಚವಾಗಿ ಉಸಿರು ಮಾತ್ರ ಉಳಿದುಕೊಂಡಿರುತ್ತದೆ ಚಾಕರಿಗಾಗಿ ಹುಡುಕಾಡುವುದರಲ್ಲಿ ಬೆನ್ನು ಬು ಬಂದಿರುತ್ತದೆ ಆಮೇಲೆ ಐದಾರು ವರ್ಷ ಹಾಗೂ ಹೀಗೂ ನಡೆಯುತ್ತದೆ ವಯಸ್ಸು ಇಪ್ಪತ್ತೈದಾಯ್ತೆಂದರೆ ಆರಾಮ ಕುರ್ಚಿಗಳನ್ನು ಹುಡುಕುತ್ತಾರೆ ನಮಗೆ ಸ್ವರಾಜ್ಯ ಬಂದ ಮೇಲೆ ಆಫೀಸುಗಳಲ್ಲಿ ಸಾಮಾನ್ಯವಾದ ಕುರ್ಚಿಗಳಿರುವುದಿಲ್ಲ ಜನ ತಟ್ಟು ಬಿದ್ದು ಹೋಗಿರುತ್ತಾರೆ ಅಷ್ಟರೊಳಗಾಗಿ ಆಮೇಲೆ ನಿರ್ಬಂಧಕ್ಕೋಸ್ಕರ ಸ್ವಲ್ಪ ಕೆಲಸದ ನಟನೆ ಇದು ನಿನ್ನ ವಿದ್ಯಾವಂತರ ಹಣೆ ಬರಹ ಈ ಮಾತನ್ನು ಹೇಳುವಾಗ ಅವರು ಇನ್ನೊಂದು ಸಂಗತಿಯನ್ನು ತಿಳಿಸುತ್ತಿದ್ದರು ಅವರು ಪುಣೆಯಲ್ಲಿದ್ದಾಗ ಒಂದು ಸಾರಿ ಮಹಾದೇವ ಗೋವಿಂದ ರಾನಡೆಯವರನ್ನು ನೋಡಲು ಹೋಗಿದ್ದ ಸಂದರ್ಭದಲ್ಲಿ ಮಾತುಕತೆ ನಡೆಸಿದ ಬಳಿಕ ವಿಶ್ವೇಶ್ವರಯ್ಯನವರು ಅಲ್ಲಿಂದ ಹೊರಟಾಗ ರಾನಡೆಯವರು ಅವರೊಡನೆ ಮನೆಯ ಅಂಗಳಕ್ಕೆ ಬಂದು ಕೋಣೆಯ ಕಡೆ ಕೈ ಆ ಕೊಠಡಿಯಲ್ಲಿ ಒಬ್ಬ ಸ್ನೇಹಿತರು ಮಲಗಿದ್ದಾರೆ ಅವರಿಗೆ ಬಂದಿರುವ ವ್ಯಾದಿಯಿಂದ ನಮ್ಮ ದೇಶವೆಲ್ಲ ನೋವು ಪಡುತ್ತಿದೆ ಎಂದರಂತೆ ಆ ಸ್ನೇಹಿತರು ಬಹುಶಃ ಮಾಂಡಲಿಕ್ ಎಂಬ ದೇಶಾಭಿಮಾನಿಗಳು ವಿಶ್ವೇಶ್ವರಿಯನವರು ಅದಾವ ವ್ಯಾದಿ ಎಂದು ಕೇಳಿದರು ರಾನಡೆಯವರು ಅದು ಪಾರ್ಶ್ವವಾಯು ನಮ್ಮ ದೇಶವೆಲ್ಲ ಆ ವ್ಯಾದಿಯಿಂದ ಮನಸ್ಸಿನಲ್ಲಿಯೋ ಬುದ್ಧಿಯಲ್ಲಿಯೋ ದುರ್ಬಲವಾಗಿದೆಯಲ್ಲವೇ ಎಲ್ಲಿ ನೋಡಿದರೂ ಯಾರಿಗೂ ಯಾವುದರಲ್ಲಿಯೂ ಉತ್ಸಾಹವಿಲ್ಲ ಬುದ್ಧಿಯ ಸಾಹಸ ಮೊದಲೇ ಇಲ್ಲ ಈ ಸಂಗತಿಯನ್ನು ವಿಶ್ವೇಶ್ವರಯ್ಯನವರು ಪದೇ ಪದೇ ನೆನೆಸಿಕೊಳ್ಳುತ್ತಿದ್ದರು ಹಾಸ್ಯ ಪ್ರಸಂಗಗಳು ಎಚ್ ವಿ ನಂಜುಂಡಯ್ಯನವರಿಗೆ ಎಕನಾಮಿಕ್ ಕಾನ್ಫರೆನ್ಸ್ನ ಕಾರ್ಯರೀತಿಗಳು ಹಾಸ್ಯ ಸಾಮಗ್ರಿಯಾಗಿದ್ದವು ಏನಪ್ಪ ಹೇಗೆ ನಡೆಯುತ್ತಿವೆ ಏನು ಯಾವುದು ಅದೇ ಡೆವಲಪ್ಮೆಂಟ್ಗಳು ಯಾವುದರ ಡೆವಲಪ್ಮೆಂಟುಗಳು ಡೆವಲಪಿಂಗ್ ಆರ್ಗನೈಸೇಷನ್ ಅಂಡ್ ಆರ್ಗನೈಸಿಂಗ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಸ್ ಎಕನಾಮಿಕ್ ಕಾನ್ಫರೆನ್ಸು ಭಾರಿ ಮಾತಿನ ಗಾಳಿ ಬುರುಡೆ ಎಂದು ಅವರ ತಾತ್ಪರ್ಯ ವಿಶ್ವೇಶ್ವರ್ಯನವರು ಆಗ ಮೈಸೂರಿನ ಎಂಟು ಜಿಲ್ಲೆಗಳಲ್ಲಿ ಪ್ರಚಾರ ಕಾರ್ಯ ನಡೆಸಲು ಎಕನಾಮಿಕ್ ಸೂಪರಿಂಟೆಂಡೆಂಟ್ಸ್ ಎಂಬ ಎಂಟು ಮಂದಿ ಅಧಿಕಾರಿಗಳನ್ನು ನಿಯಮಿಸಿದ್ದರು ಮೂರು ತಿಂಗಳಿಗೊಂದಾವರ್ತಿ ಕಾನ್ಫರೆನ್ಸಿನ ಸಭೆ ಸೇರಿದಾಗ ಈ ಸೂಪರಿಂಟೆಂಡರುಗಳು ತಾವು ನಡೆಸಿದ್ದ ಕಾರ್ಯಕಲಾಪಗಳ ವರದಿಯನ್ನು ಆ ಸಭೆಯಲ್ಲಿ ಒಪ್ಪಿಸಬೇಕಾಗಿತ್ತು ಇಂಥ ಒಂದು ಸಭೆಯಲ್ಲಿ ಇಬ್ಬರು ಮೂವರು ಸೂಪರಿಂಡಿ ಸೂಪರಿಂಟೆಂಡರು ವರದಿ ಒಪ್ಪಿಸಿದ್ದ ಒಪ್ಪಿಸಿದ್ದನ್ನು ವಿಶ್ವೇಶ್ವರಯ್ಯನವರು ಕೇಳಿ ಮೆಚ್ಚಿಕೊಂಡು ಉತ್ಸಾಹದಿಂದ ಇಶೋಸ್ ಗ್ರೇಟ್ ಆಕ್ಟಿವಿಟಿ ಇಶೋಸ್ ಗ್ರೇಟ್ ಆಕ್ಟಿವಿಟಿ ಎಂದು ಹೇಳಿದರು ಅವರ ಪಕ್ಕದಲ್ಲಿ ಕುಳಿತಿದ್ದ ನಂಜುಂಡಯ್ಯನವರು ಒಡನೆಯೇ ಕೊಂಚ ಮೆಲುದನಿಯಲ್ಲಿ ಆನ್ ದಿ ಟ್ರೆಜ್ರಿ ಆನ್ ಟ್ರೆಜ್ರಿ ಎಂದು ಪ್ರತಿ ಮಾಡಿದರು ಸಭೆಯಲ್ಲಿ ಬಹುಮಂದಿ ಗೊಳ್ಳೆಂದು ನಕ್ಕರು ಕೆಲ ಮಂದಿ ಒಳಗೊಳಗೆ ನಕ್ಕರು ಕಾರ್ಯತತ್ಪರತೆ ಇಂಥ ಸಂದರ್ಭಗಳಲ್ಲಿ ವಿಶ್ವೇಶ್ವರಯ್ಯನವರ ಗಮನ ಹಾಸ್ಯದ ಕಡೆಗೆ ತಿರುಗುತ್ತಿರಲಿಲ್ಲ ಅವರು ಸ್ವಭಾವದಲ್ಲಿ ಸ್ವಭಾವದಲ್ಲಿ ಗಂಭೀರರು ಎಕನಾಮಿಕ್ ಕಾನ್ಫರೆನ್ಸ್ನಲ್ಲಿದ್ದ ಸದಸ್ಯರು ಬಹುಮಂದಿ ಆ ಸಂಸ್ಥೆಯ ಉದ್ದೇಶಗಳ ವಿಷಯದಲ್ಲಿ ಹೆಚ್ಚು ಶ್ರದ್ಧೆ ಇಲ್ಲದವರೆಂಬುದು ಆ ಕೆಲಸಕ್ಕಾಗಿ ಅವರಿಗಿದ್ದ ಯೋಗ್ಯತೆ ಸ್ವಲ್ಪದ್ದೆಂಬುದು ವಿಶ್ವೇಶ್ವರಯ್ಯನವರಿಗೆ ತಿಳಿಯದೇ ಇದ್ದ ಸಂಗತಿಯಲ್ಲ ಅಂಥ ಸದಸ್ಯರು ಟಿ ಎ ಮೊದಲಾದ ಜೀವನೋಪಾಯಕ್ಕಾಗಿಯೂ ಸ್ವಪ್ರತಿಷ್ಠೆಗಾಗಿಯೂ ಬರುತ್ತಿದ್ದರೆಂಬುದನ್ನು ತಿಳಿದುಕೊಳ್ಳಲು ವಿಶ್ವೇಶ್ವರಯ್ಯನವರಿಗೆ ಬಹುಕಾಲ ಹಿಡಿಯಲಿಲ್ಲ ಅದು ಕಂಡುಬಂದ ಮೇಲೂ ಅವರು ಮಾಡಬಹುದಾಗಿದ್ದದ್ದೇನು ಯಾವ ಒಂದು ಮಹೋದ್ದೇಶವನ್ನು ಅವರು ತಮ್ಮ ಜೀವನದ ಧ್ಯೇಯವೆಂದೆರಿಸಿಕೊಂಡಿದ್ದರೋ ಆ ಸಂಕಲ್ಪವನ್ನು ಬಿಡುವುದೇ ಅಥವಾ ದೊರೆತ ಜನಸಹಾಯವನ್ನೇ ಆದಷ್ಟು ಉಪಯೋಗ ಮಾಡಿಕೊಂಡು ತಮ್ಮ ಸಂಕಲ್ಪವನ್ನು ಮುಂದುವರಿಸುವುದೇ ಈ ವಿಚಾರದಲ್ಲಿ ಅವರು ನಮ್ಮೊಡನೆ ನಾಲ್ಕಾರು ಬಾರಿ ಪ್ರಸ್ತಾವಿಸಿದ್ದರು ನೀನು ಬರುಬರುತ್ತ ತೀಕ್ಷ್ಣ ಆಕ್ಷೇಪಣಾಕರ್ತನಾಗುತ್ತಿದ್ದಿ ನಿನ್ನ ವಾಕ್ಯಗಳಲ್ಲಿ ಯಾವಾಗಲೂ ಒಂದು ಕೊಂಕು ಇಟ್ಟಿರುತ್ತಿ ನಾನು ಕ್ಷಮಿಸಬೇಕು ಕೊಂಕು ಇರುವುದು ನನ್ನ ವಾಕ್ಯದಲ್ಲ ಆ ವಾಕ್ಯವು ಹೇಳುವ ಸಂಗತಿಯಲ್ಲಿ ಸೂಪರಿ ಸೂಪರಿಂಟೆಂಡರ ಕಾರ್ಯ ವಿಶ್ವೇಶ್ವರಿಯನವರು ಕೊಂಚ ನಕ್ಕು ಒಂದೆರಡು ಸಂಗತಿಗಳ ಕಡೆಗೆ ಗಮನ ತಿರುಗಿಸಿದರು ಅವರು ಹೇಳಿದರು ಹದಿನೈದು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿರುವವರನ್ನು ತೆಗೆದುಹಾಕಲಾಗುತ್ತದೆಯೇ ಅವರನ್ನು ತೆಗೆದುಹಾಕಿದರೆ ಅವರಿಗಿಂತ ಉತ್ತಮರಾದವರು ಆ ಜಾಗಗಳಿಗೆ ಸಿಕ್ಕುತ್ತಾರೆಯೇ ಉತ್ತಮರಾದ ಜನರನ್ನು ನಾನು ಸೃಷ್ಟಿಸಲಾಗುತ್ತದೆಯೇ ಇರುವ ಜನವನ್ನೇ ಕಟ್ಟಿಕೊಂಡು ನಮ್ಮ ಕಾರ್ಯವನ್ನು ಮುಂದುವರಿಸಬೇಕಾಗಿದೆ ಇದು ಕಾರ್ಯತತ್ಪರನ ನೀತಿ ಮೇಲೆ ಎಕನಾಮಿಕ್ ಸೂಪರಿಂಟೆಂಡೆಂಟ್ ಅಧಿಕಾರಿಗಳ ವಿಷಯವನ್ನು ಪ್ರಸ್ತಾವಿಸಿದೆ ಆ ಎಂಟು ಮಂದಿಯಲ್ಲಿ ಕೆಲವರು ಆ ಕೆಲಸಕ್ಕೆ ತಮ್ಮ ಸ್ವಭಾವ ಒಗ್ಗದೆಂದು ಬೇರೆ ಜಾಗಗಳಿಗೆ ಹೊರಳಿಕೊಂಡರು ಮಿಕ್ಕವರು ಆ ಜಾಗವನ್ನೇ ಬಲವಾಗಿ ಹಿಡಿದು ತಮ್ಮ ಯಾತ್ರೆ ಮುಗಿಸಿಕೊಂಡರು ಸೂಪರಿಂಟೆಂಡೆಂಟೆಂಡರು ಮಾಡುತ್ತಿದ್ದ ಕೆಲಸ ಸ್ವಭಾವವನ್ನು ಕೆಲಸದ ಸ್ವಭಾವವನ್ನು ಕೆಲವು ನಿದರ್ಶನಗಳಿಂದ ತಿಳಿಯಪಡಿಸಬಹುದು ಶಿವಮೊಗ್ಗ ಡಿಸ್ಟ್ರಿಕ್ಟಿನ ಒಂದು ಅಪ್ರಸಿದ್ಧವಾದ ಹಳ್ಳಿ ಅಲ್ಲಿ ಹಿಂದಿನ ಯಾವನೋ ಪಾಳೆಗಾರನು ಕಟ್ಟಿಸಿದ್ದ ಒಂದು ಸತ್ರ ಅದರ ಗೋಡೆಗಳು ಬಿರುಕು ಬಿಟ್ಟು ಅದು ಶಿಥಿಲವಾಗಿತ್ತು ಸೂಪರಿಂಟೆಂಡೆಂಟ್ನು ಅಲ್ಲಿಗೆ ಹೋಗಿ ಅದನ್ನು ರಿಪೇರಿ ಮಾಡಿಸಿ ತನ್ನ ಡೈರಿಯಲ್ಲಿ ಈ ಹಳ್ಳಿಯಲ್ಲಿ ಪ್ರಯಾಣಿಕರಿಗಾಗಿ ಸತ್ರವನ್ನು ಕಟ್ಟಿಸಿದ್ದು ಎಂದು ಬರೆಯದಿಡುತ್ತಿದ್ದ ಆ ಬರಹದ ವಿಷಯದಲ್ಲಿ ಸಂದೇಹ ಅದನ್ನು ತನಿಖೆ ಮಾಡ ಹೊರಡುವವರು ಯಾರು ಒಬ್ಬ ಸೂಪರಿಂಟೆಂಡೆಂಟನು ಒಂದು ಹಳೆಯ ಮಂಟಪದ ಚಾವಣಿಯ ಮೇಲೆ ಗ್ರಾಮಸ್ಥರು ಹುಲ್ಲುವಾಮೆ ಕಟ್ಟಲು ಅನುಕೂಲಪಡಿಸುತ್ತಾನೆ ತನ್ನ ಡೈರಿಯಲ್ಲಿ ಹಳ್ಳಿಯಲ್ಲಿ ಹುಲ್ಲುವಾಮೆಗೆ ಜಾಗ ಏರ್ಪಡಿಸಿದ್ದು ಎಂದು ಬರೆಯುತ್ತಾನೆ ಹೀಗೆಯೇ ರಸ್ತೆಗಳ ವಿಚಾರ ಕರೆಕುಂಠೆಗಳ ವಿಚಾರ ಕಾಮಗಾರಿಗಳ ವಿಚಾರ ಹಿಂದೆ ಇದ್ದದಕ್ಕೆ ಸುಣ್ಣ ಬಳಸಿ ಅದು ಹೊಸದೆಂದು ತಾವು ಮಾಡಿದ್ದೆಂದು ಸಾಧಿಸುತ್ತಾ ಹೋದರೆ ಅದನ್ನು ಅಜಮಾಯಿಷಿ ಮಾಡುವವರಾರು ಅಂತವೂ ಒಂದೋ ಎರಡೋ ಆದರೆ ತನಿಕೆ ಸಾಧ್ಯವಾದೀತು ಒಂದೊಂದು ಡಿಸ್ಟಿಕ್ಟಿಗೆ ಅರವತ್ತು ಎಪ್ಪತ್ತು ಆದರೆ ತನಿಖೆ ಮುಗಿಯಬೇಕು ಎಲ್ಲಿ ಪ್ರಾರಂಭವಾಗಬೇಕು ಶಾಮರಾಯರ ಪ್ರಶ್ನೆ ವಿಶ್ವೇಶ್ವರ್ಯನವರು ಬೆಂಗಳೂರು ಪಟ್ಟಣದ ಬಡಾವಣೆ ಹೇಗಿರಬೇಕು ಯಂತ್ರಕರ್ಮ ಕಾರ್ಖಾನೆಗಳಿಗಾಗಿ ಪ್ರತ್ಯೇಕವಾದ ಒಂದು ಪ್ರದೇಶವನ್ನು ಎಲ್ಲಿ ಗೊತ್ತು ಮಾಡಬೇಕು ಇವೇ ಮೊದಲಾದ ವಿಷಯಗಳಲ್ಲಿ ಮಹಾರಾಜ್ ಮಹಾಜನರ ಅಭಿಪ್ರಾಯವನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲದಿಂದ ಬಹುಮಂದಿ ಗಣ್ಯರನ್ನು ಸಿಟಿ ಮಾರ್ಕೆಟ್ ಮುಂದುಗಡೆ ಸಭೆ ಸೇರೆ ನೆರೆಯುವಂತೆ ಆಹ್ವಾನಿಸಿದ್ದರು ಅಂಚಿನಿಂದ ದೊಡ್ಡಣ್ಣ ಹಾಲಿನ ಅಂಚಿನವರೆಗೂ ಜನ ಭರ್ತಿಯಾಗಿತ್ತು ಮಾರ್ಕೆಚ್ ಅಂಚಿನಿಂದ ದೊಡ್ಡಣ್ಣ ಹಾಲಿನ ಅಂಚಿನವರೆಗೂ ಜನ ಅಂದು ಬೆಳಿಗ್ಗೆ ಒಂಬತ್ತು ಗಂಟೆಯ ಸಮಯ ನಾನು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಆಗಿನ ವಿದ್ಯಾ ಇಲಾಖೆಯ ಮುಖ್ಯಸ್ಥರಾಗಿದ್ದ ದಾವ್ ಬಹದ್ದೂರ್ ಎಂ ಶ್ಯಾಮರಾಯರವರು ದಯಮಾಡಿಸಿದ್ದರು ಅವರಿಗೆ ನನ್ನೊಡನೆ ಸಲಿಗೆಯಿಂದ ಮಾತನಾಡುವ ವಾಡಿಕೆ ಇತ್ತು ನನ್ನನ್ನು ಕಂಡ ಕೂಡಲೇ ಕೇಳಿದರು ಏನಪ್ಪ ನಮಗೆ ಇಲ್ಲೂ ಪೆಟ್ಟು ಅಲ್ಲಿಯೂ ಪೆಟ್ಟು ಏನು ಮಾಡಬೇಕೆಂದು ಹೇಳುತ್ತೀರಿ ಏನು ಸ ಸಂದರ್ಭ ಏನೇ ಇಲ್ಲಿ ಈ ಮನುಷ್ಯ ನಮ್ಮ ಪ್ರಾಣ ಹಿಡುತ್ತಾರೆ ಎಷ್ಟು ಹೊಸ ಸ್ಕೂಲುಗಳು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಎಂದು ನಾವು ನಮ್ಮ ಇನ್ಸ್ಪೆಕ್ಟರ್ಗಳನ್ನು ಅವಸರಪಡಿಸುತ್ತೇವೆ ಅವರು ಕೊಟ್ಟ ರಿಪೋರ್ಟ್ಗಳನ್ನು ಪ್ರಕಟಿಸಿದರೆ ನೀವು ಇದೆಲ್ಲ ಕೃತಕ ಲೆಕ್ಕ ಎಂದು ಹಾಸ್ಯ ಮಾಡುತ್ತೀರಿ ಇದನ್ನು ದಿವಾನರು ನೋಡಿ ಇದನ್ನು ತಿದ್ದು ಎನ್ನುತ್ತಾರೆ ತಿದ್ದುವುದು ಹೇಗೆ ಇನ್ಸ್ಪೆಕ್ಟರುಗಳು ಬರೆದದ್ದು ನಾವು ಪಬ್ಲಿಷ್ ಮಾಡಿದ್ದು ಅವರು ಎಂದು ಹೋಗಿ ನೋಡಿದರೋ ಏನು ನೋಡಿದರೋ ಅವರು ನೋಡಿದಾಗ ಸ್ಕೂಲ್ ಮನೆ ಬತ್ತಿಯಾಗಿದ್ದಿರಬಹುದು ತಮಾಷೆ ನೋಡಲು ಜನ ಬಂದಿರಬಹುದು ಮಾರನೆಯ ದಿನ ಅಷ್ಟು ಜನ ಅಲ್ಲಿಲ್ಲದೆ ಹೋಗಿರಬಹುದು ಇದೆಲ್ಲಾ ನಡೆಯುವುದೇ ನಾನು ಇದಕ್ಕೆ ಪ್ರತ್ಯುತ್ತರ ಹೇಳಲು ಬಾಯಿ ತೆರೆದಾದ ಅಲ್ಲಿದ್ದ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಸಿ ಕೃಷ್ಣರಾಯರು ನನ್ನನ್ನು ರಟ್ಟೆ ಹಿಡಿದು ದೂರ ಸೆಳೆದುಕೊಂಡು ಹೋಗಿ ಹೇಳಿದರು ನೀವು ಇದಕ್ಕೆ ಜವಾಬು ಹೇಳಬೇಡಿ ಅವರೊಡನೆ ತರ್ಕಕ್ಕೆ ಹೊರಟರೆ ಕೆರೆಯಂಗಳದ ಹೂಳಿನಲ್ಲಿ ಕಾಲಿಟ್ಟಂತೆ ಕಾಲು ಬಿಡಿಸಿಕೊಳ್ಳಲು ನೀವು ಒದ್ದಾಡಿದಷ್ಟು ಹೂಳು ಇನ್ನೂ ಕೆಳಕ್ಕೆ ಸೆಳೆಯುತ್ತದೆ ಪ್ರಚಾರೋಪನ್ಯಾಸಗಳು ಎಕನಾಮಿಕ್ ಸಂಸ್ಥೆಯು ಜನ ಬೋಧನೆಗಾಗಿ ಉಪನ್ಯಾಸಗಳನ್ನು ಏರ್ಪಡಿಸುತ್ತಿತ್ತು ಆ ಉಪನ್ಯಾಸಗಳ ವಿಷಯಗಳು ಆ ಕಾಲದಲ್ಲಿ ಹೀಗೆ ಐವತ್ತು ವರ್ಷಗಳ ಹಿಂದೆ ಜನಕ್ಕೆ ಅಷ್ಟಾಗಿ ಬೇಕಾಗಿರಲಿಲ್ಲ ಹೊಸ ಗೊಬ್ಬರ ತರಹವಾರಿ ತಲೆವಾರಿ ಬೀಜ ರೈತರು ಸಂತತವಾಗಿ ಉದ್ಯೋಗ ಮಾಡಬೇಕಾದದ್ದು ಕಾಲವನ್ನು ವ್ಯರ್ಥ ಕಡೆಯಬಾರದು ರೈತರು ಹೆಚ್ಚು ಕಾಲ ಪೋಲು ಮಾಡುತ್ತಾರೆ ಇಂತವು ಆ ವಿಷಯಗಳು ಉಪನ್ಯಾಸಗಳಿಗೆ ಜನರನ್ನು ಸೇರಿಸುವುದು ಸುಲಭದ ಕೆಲಸವಲ್ಲ ಉಪನ್ಯಾಸ ನಡೆಯುತ್ತಿದ್ದ ಒಂದು ಹೈಸ್ಕೂಲಿನ ಹೆಡ್ ಮಾಸ್ಟರು ಉಪನ್ಯಾಸದ ಸಂಜೆ ಐದು ಗಂಟೆಯಿಂದ ಸ್ಕೂಲು ಕಟ್ಟಡದ ಮುಂದೆ ಗೇಟಿನ ಬಳಿ ನಿಂತಿದ್ದರು ಒಂದು ದಿನ ನಾನು ಮಾರ್ಗವಶಾತ್ ಅದನ್ನು ಕಂಡಾಗ ಕೇಳಿದೆ ಇದೇನು ಸರ್ ಸ್ಕೂಲು ಮುಗೀತಲ್ಲ ಇನ್ನೂ ನಿಂತಿದ್ದೀರಿ ಟು ಬೀಟ್ ಆನ್ ಆಡಿಯನ್ಸ್ ಶ್ರೋತೃ ಸಮುದಾಯವನ್ನು ಒಳಗಡೆ ಹೊಡೆದ ಹೊಡೆದಟ್ಟುವುದಕ್ಕಾಗಿ ಶ್ರೋತರಿಲ್ಲದಿದ್ದರೆ ಹೆಡ್ ಮಾಸ್ಟರಿಗೆ ಆಕ್ಷೇಪಣೆ ತಪ್ಪಿದ್ದಲ್ಲ ಇಂತಹದ್ದು ಆಗ ಜನರಿಗಿದ್ದ ಉಪನ್ಯಾಸೋತ್ಸಾಹ ಇದರ ವರದಿಗಳು ವಿಶ್ವೇಶ್ವರಯ್ಯನವರ ಕಿವಿಯನ್ನು ಮುಟ್ಟಿತು ಒಂದು ಸಾರಿ ಅವರು ಸರ್ಕಿಟ್ ಹೋದಾಗ ಚುಂಚನಕಟ್ಟಿಯ ಬಳಿ ಹೋದರು ಆಗ ಅಲ್ಲಿ ಬಾರಿ ಜಾತ್ರೆ ಜಾತ್ರೆಯಲ್ಲಿ ಜನ ಮೂರು ನಾಲ್ಕು ಕಡೆ ಗುಂಪು ಕಟ್ಟಿ ನಿಂತಿದ್ದನ್ನು ವಿಶ್ವೇಶ್ವರಯ್ಯನವರು ಕಂಡರು ಅದೇನೆಂದು ವಿಚಾರಿಸಲಾಗಿ ಹುಂಜದ ಕಾಳಗ ಟಗರಿನ ಕಾಳಗ ಹವಾಡಿಗರಾಟ ದೊಂಬರಲಾಗದಾಟ ಇಂತಹದ್ದನ್ನು ನೋಡುವುದಕ್ಕಾಗಿ ಜನ ಹೀಗೆ ನೆರೆಯುತ್ತಾರಲ್ಲ ಅದೇ ಅವಕಾಶವನ್ನು ಉಪನ್ಯಾಸಗಳಿಗಾಗಿ ಉಪಯೋಗಿಸಿಕೊಳ್ಳಬಹುದಲ್ಲ ಎಂದು ಯೋಚಿಸಿ ಆ ಬಗೆಗೆ ಒಂದು ಸರ್ಕ್ಯುಲರ್ ಹೊರಡಿಸಿದರು ಜಾತ್ರೆಯ ಉಪನ್ಯಾಸ ಅದಾದ ಎರಡು ತಿಂಗಳ ತರುವಾಯ ಸಿಬಿ ಜಾತ್ರೆಯಾಯಿತು ಅಲ್ಲಿ ವ್ಯವಸಾಯ ಶಾಖೆಯ ಅಧಿಕಾರಿಗಳಾದ ಯಜ್ಞನಾರಾಯಣಯ್ಯರ್ ಅವರು ಉಳುಮೆಯ ವಿಧಾನ ಗೊಬ್ಬರ ಹಾಕುವ ವಿಧಾನಗಳನ್ನು ಕುರಿತು ಭಾಷಣ ಮಾಡತಕ್ಕದ್ದೆಂದು ಏರ್ಪಾಟಾಯಿತು ಜಾತ್ರೆಯ ದಿನ ಮಧ್ಯಾಹ್ನ ಮೂರು ಗಂಟೆಗೆ ಪರಿಷೆ ನಿವಿಡವಾಗಿ ನೆರೆದಿತ್ತು ಅದರಲ್ಲೊಂದು ಕಡೆ ತೆಗರಿನ ಕಾಳಗದ ವಿನೋದ ನಡೆಯುತ್ತಿತ್ತು ಜನ ಅಲ್ಲಿ ಹೆಚ್ಚಾಗಿ ಗಿರಕಾಯಿಸಿದ್ದರು ಉಪನ್ಯಾಸಕ್ಕೆ ಇದೇ ಸರಿಯಾದ ವೇಳೆ ಎಂದು ಯಜ್ಞನಾರಾಯಣಯ್ಯರ್ ಅವರ ಸಿಬ್ಬಂದಿಯವರು ಅಲ್ಲಿ ಒಂದು ಜಾಯಿಕಾಯಿ ಪೆಟ್ಟಿಗೆಯನ್ನು ವೇದಿಕೆಯಾಗುವಂತೆ ಹೊಂದಿಸಿಕೊಂಡು ಕಾದಿದ್ದರು ಕಾಳಗ ಒಂದು ವರಸೆ ಮುಗಿಯಿತು ಆಗ ಯಜ್ಞನಾರಾಯಣಯ್ಯರ್ ಅವರು ಜಾಯಿಕಾಯಿ ಪೆಟ್ಟಿಗೆಯ ಮೇಲೆ ಹತ್ತಿ ಉಪಕ್ರಮಿಸಿದರು ಅವರು ಒಳ್ಳೆಯ ವಿದ್ವಾಂಸರು ತಮ್ಮ ಶಾಸ್ತ್ರದಲ್ಲಿ ಪಾರಂಗತರಾಗಿದ್ದರು ಅವರು ಪ್ರಾಮಾಣಿಕರು ಸಂಭಾವಿತರು ತಮ್ಮ ಕಾರ್ಯಪ್ರಯತ್ನಗಳ ವಿಷಯದಲ್ಲಿ ಶ್ರದ್ಧೆ ಉತ್ಸಾಹಗಳಿಂದ ತುಂಬಿದ್ದವರು ಅವರು ಒಳ್ಳೆಯ ಬಳಕೆಯ ಕನ್ನಡದಲ್ಲಿ ಮಾತನಾಡುವ ಅಭ್ಯಾಸ ಮಾಡಿಕೊಂಡಿದ್ದರು ಅವರು ಐದು ನಿಮಿಷ ಪೀಠಕಾರೋಪವಾಗಿ ಮಾತನಾಡಿದ್ದಾಗುವ ವೇಳೆಗೆ ಗುಂಪಿನ ಅಂಚಿನಿಂದ ಟಗರು ಎಂದು ಕೂಗಿದ್ದು ಕೇಳಿಸಿತು ಅಯ್ಯರವರು ಅದಕ್ಕೆ ಗಮನ ಕೊಡದೆ ಮುಂದೆ ಮುಂದುವರಿದರು ಎರಡನೆಯ ಆತನೊಬ್ಬ ಮತ್ತೆ ಟಗರು ಎಂದು ಗಟ್ಟಿಯಾಗಿ ಕೂಗಿದ ಇನ್ನೆರಡು ನಿಮಿಷ ಕಳೆಯಿತು ಮೂರನೆಯಾತ ಈಗ ಟಗರು ಸ್ವಾಮಿ ಟಗರು ಎಂದು ಕೂಗಿದ ಆಗ ಯಜ್ಞನಾರಾಯಣಯ್ಯರವರ ಸಹಾಯಕರು ಪರಿವಾರದವರು ಜನಕ್ಕೆ ತಾಳ್ಮೆ ಬೋಧಿಸ ಹೊರಟರು ಆಗ ನಾಲ್ಕನೆಯ ಮನುಷ್ಯ ಸ್ವಾಮಿ ಹೊತ್ತಾದರೆ ಕಾವಿಳಿದು ಹೋಗುತ್ತದೆ ಆಮೇಲೆ ಕಾಳಗ ಪಸಂದಿಲ್ಲ ನಿಮ್ಮ ಮಾತು ಆಮೇಲೆ ನಡಿಲ್ರ ಎಂದ ಕಾವು ಹೋಗುತ್ತದೆ ಎಂಬ ಮಾತನ್ನು ಕೇಳಿದ ಕೂಡಲೇ ಮಂದಿಯ ಕೋಲಾಹಲ ಮಿತಿ ಮೀರಿ ಜಾಯಕ್ಕ ಪೆಟ್ಟಿಗೆಯನ್ನು ದೂರ ಮಾಡಿದ್ದಾಯಿತು ಹೀಗಾಯಿತು ಪ್ರಚಾರದ ಗತಿ ಜನದ ಮನ ವಿಶ್ವೇಶ್ವರಯ್ಯನವರು ಮಹಾತ್ಮ ಗಾಂಧಿಯವರು ಕೆಲವು ವಿಷಯಗಳಲ್ಲಿ ಒಬ್ಬರನ್ನೊಬ್ಬರು ಹೋಲುತ್ತಾರೆ ಇಬ್ಬರಿಗೂ ಭಾಷಣಗಳಲ್ಲಿಯೂ ಘೋಷಣೆಗಳಲ್ಲಿಯೂ ನಂಬಿಕೆ ಉಪನ್ಯಾಸಗಳನ್ನು ಕೇಳಿದರೆ ಜನ ಉತ್ತಮರಾಗುತ್ತಾರೆ ಎಂದು ಇಬ್ಬರು ಭ್ರಾಂತಿ ಪಟ್ಟಿದ್ದರು ಸಾಮಾನ್ಯ ಜನಕ್ಕೆ ಹಿತವಾದದಕ್ಕಿಂತ ಪ್ರಿಯವಾದದ್ದು ಮುಖ್ಯ ಅವರಿಗೆ ಬೇಕಾದದ್ದು ಆಯಾ ಕ್ಷಣದ ವಿನೋದ ಭಾರಿ ವಿಷಯ ಅವರಿಗೆ ಬೇಡ ಇದಕ್ಕಾಗಿ ಜನಕ್ಕೆ ಆಕ್ಷೇಪಣೆ ಸಲ್ಲದು ಅವರ ನಿತ್ಯ ಜೀವನದ ಕಷ್ಟಗಳು ಕಾರ್ಪಣ್ಯಗಳು ಅವರಿಗೆ ಬೇಕಾದಷ್ಟಿರುತ್ತವೆ ಒಂದು ಕ್ಷಣ ಬಿಡುವು ಮಾಡಿಕೊಂಡು ಕಷ್ಟ ನಿಷ್ಠೂರಗಳನ್ನು ಮರೆಯೋಣವೆಂದು ಅವರ ಪ್ರವೃತ್ತಿ ಇದನ್ನು ಅವರಲ್ಲಿ ಉಂಟು ಮಾಡುವುದು ಪ್ರಕೃತಿಯೇ ವಿಶ್ವೇಶ್ವರಯ್ಯನವರಿಗೆ ಬಿಡುವಾಗಿರುವುದೆಂದರೆ ಆಗದು ಮನುಷ್ಯನು ಬುದ್ಧಿಯಿಂದಲೂ ಅಂಗಾಂಗ ಅಂಗಾಂಗ ಸರ್ವದಾ ಸುತ್ತುತ್ತಿರಬೇಕು ಸುಮ್ಮನೆ ಕೂಡಬಾರದು ವಿಶ್ವೇಶ್ವರಯ್ಯನವರ ಸ್ವಂತ ಜೀವನದಲ್ಲಿ ಇದು ವಿಷದವಾಗಿ ತಿಳಿದುಬರುತ್ತದೆ ಅವರಿಗೆ ಆಟ ಬೇಡ ವಿನೋದ ಬೇಡ ಸಂಗೀತ ಬೇಡ ಹರಟೆ ಬೇಡ